ಮಕ್ಕಳಿಗೆ ನಾವು ಶಾಲೆಗೆ ಟೆಕ್ಸ್ ಬುಕ್ ನಾವು ಇಂತಹ ವಿಷಯಗಳು ಬಹಳ ಹಿಂದೆ ಏಳು ವರ್ಷದ ಹಿಂದೆ ಅವರು ಅಷ್ಟೇ ಕಂಡು ಇವರು ಯಾರಿಗೂ ಹಸ್ತ ಈ ಮಾತಾಡಲಿಕ್ಕೆ ನಾವು ಬರೀ ಹೊರಗಿದ್ದೇವೆ ಕ್ರಿಕೆಟ್ ಉತ್ತರ ಆಕಾಶದಲ್ಲಿ ನಮಗೆ ನಮಗೆ ಕಣ್ಣಿಯ ಕಹ ವಾತಾವರಣದಲ್ಲಿ ತುಂಬಿದೆ ಸಾಮಾನ್ಯ ತಂದಿಗೆ ಅಂತ ಒಂದು ಇನ್ಸೈಟ್ ಅಂತರ್ದೃಷ್ಟಿಯಿಂದ ಈ ಪ್ರಪಂಚ ಒಂದ್ ಪ್ರಚಾರ ಬರೆಯಿಂದ ಕಂಡವಲ್ಲ ಅವರು ಮೂರು ಗಣಿಯಿಂದ ಜರುತ್ತಾರೆ ಮುಖಂಡ ದರ್ಶನ ಅಂತ ನನ್ನ ಮೂರು ಗಣಿನಿಂದ ನೋಡಬೇಕು ನಮಗೂ ಒಂದು ದಶನ ಒಕ್ಕರ್ಶನ ಈ ಮುಖಂಡ ದರ್ಶನ ಅದೇ ಇಲ್ಲ ನೀವು ಹೆಚ್ಚು ಬಂದ್ರೆ ಇವರು ಅಮೆರಿಕದ ಒಬ್ಬ ವಿಜ್ಞಾನಿ ಅವರು ಒಂದು ಪುಸ್ತಕ ಬರೆದಿದ್ದ ಟಾವು ಆಫ್ ಫಿಸಿಕ್ಸ್ ವಿಜ್ಞಾನ ವೇದಾಂತ ಅಂತ ಹೇಳೋಣ ಕನ್ನಡ ವಿಜ್ಞಾನ ವೇದಾಂತ ಅದರಲ್ಲಿ ಅವರು ನೋಡಿ ಬರೀತಾರೆ ನಾನು ಒಂದು ದಿವಸ ಸಮುದ್ರ ತೀರದಲ್ಲಿ ಕೂತಾಗ ವಿಷನ್ ಆಯಿತು ಈ ಪ್ರಪಂಚ ಎಲ್ಲ ನಾಟವಾಗಿ ವಾತಾವರಣ ತುಂಬಿದ್ರೆ ಹಾ ಇರುತ್ತೆ ಕನಸು ಕಂಡೆ ನಾನು ಆ ವಿಷಯದಲ್ಲಿ ನನಗೆ ಶಿವತಾಂಡ ಕಖಾಕಾರ ಆಯಿತು ಬರೆಯೋದು ಬರದವರು ಅಮೆರಿಕ ಶಿವತಾಂಡ ಅನ್ನೋದು ಭಯದ ಅದ್ಭುತವಾದ ಈ ಪ್ರಪಂಚದಲ್ಲೂ ನಾಶ ವಾತಾವರಣ ತುಂಬಿದ್ರೆ ಇರತಕ್ಕಂತಹ ಒಂದು ವಿಷಯಗಳು ಅದಾಗಿ ಪ್ರಾಯ ವಿಜ್ಞಾನಕ್ಕೆ ಸತ್ಯ ಎಂದೂ ತಿಳಿಯುವುದಿಲ್ಲ ಸತ್ಯ ತಿಳಿಯಬೇಕಾಗಿದ್ರೆ ಪ್ರಾಯ ನಾವು ಪೂರ್ವದ ಪೌರಸ್ಥ ದೇಶದ ಪಶ್ಚಿಮರ ಅಲ್ಲ ಪೂರ್ವದ ಪ್ರಾಚೀನ ಋಷಿ ಮುಂದ ಬಳಿಗೆ ಅವರು ಕಣ್ಣಷ್ಟು ಸತ್ಯವನ್ನು ನಮಗೆ ವಿಜ್ಞಾನದಿಂದ ಕಂಡು ಹುಡುಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಅವರು ಬೀಳ್ತಾರೆ ಅದಕ್ಕೆ ಕಾರಣದರೆ ಪ್ರಪಂಚದಲ್ಲಿ ಯಾವತ್ತೂ ಯಾವ ಸತ್ಯವೂ ಲ್ಯಾಬೋರೇಟರಿಯಿಂದ ಪ್ರೂವಾಗಲಿಲ್ಲ ಅಥವಾ ಲಾಜಿಕ್ನಿಂದಲಿಲ್ಲ ಇಂಟರೆಕ್ಟನ್ನ ಪೂವಾಗಲಿಲ್ಲ ಸತ್ಯ ಹೊರ ಸತ್ಯರ ಮೇಲೆ ಲಾಜಿಕ್ ಅಪಾಯ ಮಾಡುವ ಲಾಜಿಕೊಂಡ ಸತ್ಯವನ್ನು ಪ್ರೂವ್ ಮಾಡಿ ಕೊಡುವುದಿಲ್ಲ ಸತ್ಯ ಯಾವಾಗಲೂ ಒಳಗಿನಿಂದ ಹೊಳೆಯಬೇಕು ಅಥವಾ ಹೊರಗಿನಿಂದ ಬರುವುದಿಲ್ಲ ಅದಕ್ಕೆ ಅವರು ದೃಷ್ಟಾಂತಪ ನ್ಯೂಟನ್ ಸಂಶೋಧನೆ ಮಾಡಿದ ಗ್ರಾವಿಟೇಷನ್ ಥಿಯರಿಯನ್ನು ಕಂಡುಬಿಡ ಲಾಬೋರಟರಿಯಲ್ಲೋ ಪ್ರೂವ್ ಮಾಡಿದ್ದ ಅಂತಾರೆ ಮಾಡಿ ಮಾಡಿ ಮಾಡಿ ಬಗೆಹರಿ ಸುಸ್ತಾಯಿತು ರಿಲಾಕ್ಸ್ ಮಾಡೋಣ ಅಂತ ಏಪ್ರಿಲ್ ನರಡೇ ತೋಟಕ್ಕೆ ಸೇತುವಿನ ತೋಟಕ್ಕೆ ಹೋಗಿ ರಿಲಾಕ್ಸ್ ಮಾಡಿದ್ರೆ ಆಪ್ ಬಿತ್ತು ಅದನ್ನು ಬಿದ್ದ ತಕ್ಷಣ ಯಾಕೆ ಬಿತ್ತು ಓಹ್ ಕೆಳಗೆ ಕೆಳಗೆ ಎಲ್ಲಿ ಭೂಮಿ ಗ್ರಾವಿಟೇಷನ್ ಗ್ರಾವಿಟಿಯ ತೀರ್ಬಳಿ ಅದ್ರಿಂದ ಪ್ಲಾನ್ ಲಾಬರೇಟರಿ ಅದಕ್ಕೆ ಕಾರ್ಯ ಕಾರಣ ಹುಡುಕಿತು ಯಾವ ಸತ್ಯ ಹೊರೆಯೇ ಹೊರತು ಹೊರೆಯಿಂದ ಬರುವುದಲ್ಲ ಹೊರಗಡೆ ಹೊರಕ್ಕೆ ಬರಬೇಕು ಹಾಗೆ ಹರಕೆ ಅವರಿಗೆ ಎಲ್ಲಾ ಸಂಶೋಧನೆ ಆಫೀಸ್ ಹೊಡೆದಲ್ಲ ಬಾತ್ ರೂಮ್ ನಲ್ಲಿ ಸ್ನಾನ ಮಾಡೋಣ ಹೊಳಿತು ಇವರೇ ಕಾರತೊಂದು ಸತ್ಯವು ಒಳಗಿನಿಂದ ತನ್ನ ತಾನೇ ಹೊರಬೇಕು ನಮ್ಮ ಬಲಾಕಾರದ ತಿಂದ ಸತ್ಯ ಈ ಇಂಟ್ಯೂಷನ್ ಅಂತಕ್ಕಂಥದನ್ನ ನಾವು ಬಳಸಿಕೊಂಡ್ರೆ ಸತ್ಯ ಹೊಳೆಯ ಇಂಟರ್ನೆಟ್ಗೆ ಸತ್ಯ ಮಾತಾಡಿದ್ದಾರೆ ನಾವು ಏನಾಗಿದೆ ಅಂದ್ರೆ ಇವತ್ತು ವೈಜ್ಞಾನಿಕ ದೃಷ್ಟಿಕೋದ ಹೆಸರಿನಲ್ಲಿ ಓವರ್ ಇಂಟರ್ಲೆಕ್ಚುಲ್ ಆಗಿದ್ದರಿಂದ ನಮ್ಮ ಇಂಟ್ಯೂಷನ್ ನಾವು ಕಳ್ಕೊಳ್ತಾ ಇದ್ದೀವಿ ಇಂಟ್ಯೂಷನ್ ಅನ್ನ ಕಳ್ಕೊಂಡ್ರಿಂದ ಪ್ರಾಯ ನಮಗೆ ಪ್ರಾಚೀನ ಋಷಿ ಮುನಿಗಳಿಗೆ ಬಹಳಷ್ಟು ಸತ್ಯರೂ ನಮಗೆ ಎಲ್ಲೆಲ್ಲೂ ಇರುವುದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ದೊಡ್ಡ ವಿಜ್ಞಾನಿ ಇಪ್ಪತ್ತನೇ ಶತಮಾನ ಅಮೆರಿಕದ ದೊಡ್ಡ ವಿಜ್ಞಾನಿ ಭಾರತದ ಋಷಿಗ ನಮಗೆ ಸತ್ಯ ಹೊರೆಯಲು ಸಾಧ್ಯ ಇಂಟ್ಯೂಷನ್ ಕಳ್ಕೊಂಡಿದ್ದೇವೆ ಅಂತ ಅವರು ಹೇಳ ಉಪನ ಶತಮಾನ ಮಾತನಾಡುತ್ತಾರೆ ಈ ಿವೆ ಅವು ಪಾರ್ಟಿಗಳೋ ತಿಳ್ ಅಂದ್ರೆ ಎಂತ ಗೊತ್ತಿಲ್ಲ ನಮಗೆ ಅದು ಅಷ್ಟು ನಿರಂತರ ಚಲಿಸ್ತಾ ಇದಾವೆ ಅದು ಗೊತ್ತಿಲ್ಲ ಅದು ಬೇರೆ ಪಾರ್ಟಿಗಳು ಅದು ಗೊತ್ತಿಲ್ಲ ಏನು ಇದನ್ನು ಕಾರ್ಯ ಹೇಳಿದವರು ಭಾರತದಲ್ಲ ಏನ್ ಆಗ್ತಾ ಇದೆ ನಮಗೂ ಗೊತ್ತಿಲ್ಲ ಹೀಗೆ ಪ್ರಪಂಚದ ಮೂಲ ಸತ್ಯವನ್ನು ಕಲ್ಯ ಜಾಣದ ಸತ್ಯಗಳನ್ನು ಒಳಗೊಂಡ ಅಂತರ ದೃಷ್ಟಿ ಒಳಗನ್ನು ಹೊಡೆದನ್ನು ಬೆಟ್ಟಿಕೊಂಡು ಭಾರತದ ನಮಗೆ ಈ ಪ್ರಾಚೀನ ಪರಂಪರೆಯ ಬಗ್ಗೆ ವಿಚಾರಗಳು ಪಶ್ಚತ್ಯರು ಇದರ ಬಗ್ಗೆ ಬಹಳ ಆಸಕ್ತಿಯಿಂದ ಹುಚ್ಚುಕಟ್ಟಿ ಇದರ ಹಿಂದೆ ಹೋಗ್ತಾ ಇದ್ದಾರೆ ಅವರಿಗೆ ಮಾತ್ರ ನಾವು ಇಂಟು ಶನ್ನ ಕಳಕೊಂಡು ಆಗಿರುವ ಸಮಸ್ಯೆ ನಮಗೂ ನಮ್ಮ ಜೀವನದಲ್ಲಿ ಗೊತ್ತಾಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಮರಿ ಹಾಕ ಬೆಳೆ ಹಾಲು ಕೊಡಬೇಕು ಅದ ಎಣ್ಣ ಅದು ನೇರ ತೋಟಕ್ಕೆ ಹೋಗಿರೋ ಹುಲ್ಲುಗಳನ್ನು ತಿಂದ ಬರುತ್ತೆ ಅದು ಭದ್ರ ಮೊಟ್ಟೆ ಗಡಿಗೆ ಹುಲ್ಲುಗಳಿಗೆ ಅವು ಹೊಗೆ ಧೀನ ಮಾಡಿದ್ರೆ ಅಥವಾ ಹಾಲು ಕಮ್ಮಿಯಾದ್ರೆ ಯಾವ ಹುಲ್ಲು ತಿರುಗಬೇಕು ಅನ್ನೋದು ಅದು ಕೆಲಸ ಅದು ಹೋಗಿ ತಿಂದು ಬರುತ್ತೆ ನಮಗೆ ಎದೆ ಹಾಲು ಕಮ್ಮಿ ಅಥವಾ ಹೊಟ್ಟೆ ನೋವು ಅಥವಾ ತಲೆ ನೋವ್ರೆ ನಾವು ನೇರ ಮಗುವನ್ನು ಅಥವಾ ನಮ್ಮ ನಮ ಯಾರ ನಮ್ಮ ಹೋಗುವ ಯಾಕಂದ್ರೆ ಮಾಡಬೇಕು ನಮ್ಮ ದೇಹದ ಡಿಸಾಡರ್ಗೆ ಪ್ರಕೃತಿಯಲ್ಲಿ ಸ್ಪಂದನಕ್ಕೆ ಪ್ರಕೃತಿಯಿಂದ ಚಿಕಿತ್ಸೆ ಮಾಡಲಿಕ್ಕೆ ಏನು ಬೇಕು ಅನ್ನೋದು ಒಂದು ವ್ಯಕ್ತಿ ಯಾವ ಆಯುವ ಯಾವ ಅಷ್ಟೇ ಅದಕ್ಕೆ ನೇರ ಹೋಗಿ ಬೇಗ ತಪ್ಪನ್ನು ಬರುತ್ತಲ್ಲ ಇದು ಪ್ರಾಕೃತಿಕವಾದಂತಹ ಇನ್ಸಿಂಕ್ಟ್ ಇನ್ಸಿಂಟ್ ಯಾಕೆ ಕೈಗೊಳ್ಳಲಿಲ್ಲ ಅಂದ್ರೆ ಬುದ್ಧಿ ಇಲ್ಲ ನಾವು ಅತಿ ಬುದ್ಧಿವಂತ ನಾವು ಇನ್ಸ್ಟಿಂಟ್ ತಗೊಂಡಿದ್ದೇವೆ ಇನ್ನೂ ಇನ್ಸಿಂಟ್ ಹೊಂದಿದೆ ಹೋಗಿ ಒಂದು ಬೇಕೋ ನೀರು ಈಜು ಹಾಕಿರಬಹುದು ಒಂದು ಮದುವೆ ಹಾಕಿ ಬೇರೆ ಯಾರು ಎತ್ತರ ಯಾಕೆ ನೆಲದಲ್ಲಿ ನಡೆಯುವುದು ಎಷ್ಟು ನೀರಿನಲ್ಲಿ ಈಜುವುದು ಪ್ರಾಣಿಗಳಿಂದ ಸಹಜ ಯಾವ ಪ್ರಾಣಿ ಯಾರು ಈಜು ಕಲ್ಪಿಸಿಕೊಡುತ್ತಿಲ್ಲ ಬೈರಾತು ತೆಂಗಿನ ಿಲ್ಲ ಯಾಕೆ ಇದ್ರೆ ಮನುಷ್ಯನ ಯಾಕೆ ಇಷ್ಟ ಮನುಷ್ಯ ಓವರ್ ಇಂಟೆಕ್ಚುಲ್ ಆಗಿ ಕಳೆದುಕೊಂಡಿದ್ದ ಎಲ್ಲ ನಾವು ನಿಜವಾಗಿ ಒಳಗಿದ್ದ ಶಕ್ತಿಗಳನ್ನು ಕಳಕೊಂಡು ಅಸಹಜಗಳ ಬೆನ್ನ ಹಚ್ಚಿ ಸಹಜವಾಗಿ ಒದಗಿಸಿದ ಶಕ್ತಿಗಳನ್ನು ಕಳ್ಕೊಂಡಿದ್ದೇವೆ ಆ ಶಕ್ತಿಗಳು ಇವತ್ತು ಪ್ರಾಣಿಗಳಲ್ಲಿ ಒಬ್ಬರು ಇಂಡಿಯನ್ ಹರೋಪ್ ಜಾ ನೋಡುವುದು ಡೆಲ್ಲಿ ಪಬ್ಲಿಷ್ ನರೇ ಯಾವಾಗ ಅವರ ಹಿಮಾಲಯದ ತಪ್ಪ ಒಂದು ಮನೆ ಕಟ್ಟಿಸಿದ್ರು ಹಿಮಾಲಯ ಯಾವ್ದು ಒಂದು ಬೆಟ್ಟದ ತಪ್ಪು ಮಳೆಯಿಂದ ಕಥೆ ಬೆಟ್ಟದ ತಪ್ಪ ಒಂದು ಮನೆ ಕಟ್ಟಿಸಿದ್ರು ಮನೆ ಕಟ್ಟಿಸಿ ಅವರು ಹಂಚಿನ ಮನೆ ಮಾಡಿ ಹಳೆ ಕಾರಣ ಹಂಚಿನ ಮನೆ ಆಗಬೇಕು ಕಾಂಕ್ರೀಟ್ ಬಾರದು ಬೇಕು ಅವರು ಬೆಟ್ಟರ ಕಪ್ಪದಲ್ಲಿ ಅವರಿಗೆ ಮನೆ ಕಟ್ಟೋ ಕಂಡು ಸಮಸ್ಯೆ ಹೋಗುವಾಗ ಒಂದ್ರ ಜೋ ಬರೀಕಾರಿ ಅಂದ್ರೆ ಬೆಟ್ಟರ ಕಪ್ಪಳ ಕಡಿದಾರೆ ಬೆಟ್ಟಿನ ಕಾರ ಹಾಕಿದ್ದಾರೆ ಹಂಚಿಕೆ ಸಮಸ್ಯೆ ಆಯ್ತು ಮನೆ ಕಟ್ಟಿ ಮಾಡುವುದು ಮನುಷ್ಯ ಬುದ್ಧಿ ನಮಗೆ ಇನ್ನು ಮನೆ ಹಂಚು ಹಾಕುವ ಹಂಚು ಮಂಗಗಳು ಕೇಳುತ್ತವೆ ಮಂಗ್ ಮನುಷ್ಯ ಅವ್ರು ಏನ್ ಮಾಡಿ ಒಂದು ದಿವಸ ಪಾಯಸ ಮಾಡಿ ಆ ಪಾಯಸಕ್ಕೆ ಪಾಯಸನ್ನು ಹಾಕಿ ಪ್ಲಸ್ ಪಾಯಸ ಪಾಯಸಿ ಪಾಯಸಿ ಪಾಯಸವನ್ನು ಕಪ್ಪಳಿನಲ್ಲಿ ಕೊಂಡೊಯ್ದಿತ್ತು ಕುಡಿದು ಸಾಯಬೇಕು ಹಾಕಿ ನಾವು ಹಾ ಇರಬೇಕು ತೀರ್ಮಾನ ಮಾಡಿ ಅಲ್ಲಿ ಕಂಪಲ್ ಕುರಿಂದ ನಮಗೆ ಬಲ್ಲೆ ಗೊತ್ತಾಗೋಸಿ ಹಾಕುತ್ತಾ ಒಂದು ಐದು ಶಿಕ್ಷಣ ಅಷ್ಟಿಕ್ ಹಾಕಿ ಪಾಯಸರ ಪಾತ್ರ ಅಸಿಖಿ ಕಲರ್ಸಿ ಚೆನ್ನಾಗಿ ಪಾಯಸಿಗೆ ವಿಷ ಹಾಕಿದೆ ಎಂಬ ಗೊತ್ತಿಲ್ಲ ವಿಷ ಪರಿಹಾರಕ್ಕೆ ಏನು ಮಾಡಬೇಕು ದಿನ ಮೂಲಕ ಯಾರಿಗೆ ಮನೊಳಿಗೆ ನಾವು ಆಯುರ್ವೇದ ಮನವೊಳಗೆ ಬಾವು ದೊಡ್ಡ ಮನೆಯ ಗೊತ್ತಾಯಿತು ಯಾವ ರೀತಿ ನೋಡಿದ್ರು ಯಾವ್ದು ಹಳೆ ಹಳೆ ಹರಳಿನ ಹರಳೆಂಡಲ್ಲ ಅ ಸಂಸ್ಕೃತಿಯಲ್ಲಿ ವಿಶಾಲ ನಮಗೆ ಗೊತ್ತಿಲ್ಲ ಆದರೆ ಮನಸ್ಸು ಗೊತ್ತಿದೆ ನಮ್ಮ ಬುದ್ಧಿ ವನಸ್ಪತಿಗಳಲ್ಲಿ ಸಹಜ ಶಕ್ತಿಯನ್ನು ಇನ್ಸ್ಟಿಂಟಿವೆ ಪ್ರಾಣಿಗಳು ತಿಳಿಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಬಳಸಿಕೊಳ್ತಾ ಇದೆ ಅದು ಮನುಷ್ಯ ಅದನ್ನ ಬುದ್ಧಿಜೀವಿ ಅನ್ನುವಂತಹ ಹಿಂದಿನಲ್ಲಿ ಸಹಜ ಶಕ್ತಿಯನ್ನು ನಾನು ನಾಗರ ಹೊಳಿಗೆ ಹೋಗೋದು ನಾಗರ ಹೊಳೆಯಲ್ಲಿ ಬುದ್ಧಿಜಿ ಮನುಷ್ಯನಲ್ಲಿ ನಾನು ಹೋದರ ನಗರ ಹೊಳೆಯಲ್ಲಿ ಕೆಲಸ ಮಾಡತಕ್ಕ ಮನೆಯರಿಗೆ ಗುಡಿ ಮನೆಯರು ಅವರಿಗೆ ಮನೆಗಳನ್ನು ಕಟ್ಟಿಸಿಕೊಂಡಿದ್ದಾರೆ ಶಾಲೆ ಹಾಸ್ಪಿಟಲ್ ಆ ಮನೆಗಳ ಮನೆಗಳು ಅಲ್ಲಿ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಇದ್ದಾರೆ ಪೇಷಂಟ್ ಇದ್ದಾರೆ ಶಾಲೆಯಲ್ಲಿ ಕಟ್ಟಡ ವಿದ್ಯಾರ್ಥಿಗಳು ನಾನು ಕಡೆ ಮನೆ ಎಲ್ಲ ಖಾಲಿ ಹಾಕಿದೆ ಅಂದ್ರೆ ಈ ಮನೆ ಕುಡಿಯುವರಲ್ಲ ಮನೆ ಕುಡಿಯರಿಗೆ ಅವರು ಕಾಡಿನ ಮಧ್ಯದಲ್ಲಿ ಎಲೆ ಮನೆ ಕಟ್ಟಿಕೊಂಡು ಗುಡಿಗಳು ಕೊಟ್ಟುಕೊಂಡು ಪ್ರಾಣಿಗಳ ಜೊತೆಗೆ ಇರುವುದಕ್ಕೆ ಇಷ್ಟಪಟ್ಟಾರೆ ಇರೋದಿಲ್ಲ ಆಮೇಲೆ ಡಾಕ್ಟರ್ ಅವರು ಡಾಕ್ಟರ್ ಸುಮ್ಮನೆ ಸರ್ಕಾರ ಕೆಲವು ತಿಂಗಳ ಕೂತಾರೆ ಅಲ್ಲಿ ಒಬ್ಬರು ಹೋಗಿ ಬರುವುದಿಲ್ಲ ಏನ್ ಮಾಡ್ತಾರೆ ಮನೆ ಕುಡಿಯುವ ಅವರು ಅವರೇ ಮಾಡ್ಕೊತಾರೆ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಅಲ್ಲಿ ಎಕ್ಸಾಂಪಲ್ ಹೇಳುದು ನಾನು ಹೋಗುದಕ್ಕಿಂತ ಹದಿನೈದು ದಿವಸ ಮುಂಚೆ ಒಬ್ಬ ಮನೆ ಕುಡಿಯುವ ಕರೆಯುತ್ತಮಾನ ಕಿತ್ತು ತೆರೆಯಿದೆ ಈ ತರ ಆ ಕಲ್ಲು ಕಾಣ ಇಲ್ಲ ಕಿತ್ತು ತೆರೆಯಿದೆ ತರಲಿ ಇವರಿಂದ ಪ್ಲಾಸ್ಟಿಕ್ ಸೃಜಿ ಮಾಡಿದ ತಕ್ಷಣ ಇವರಿಗೆ ಜೀವ ತಪಾಯ ನಿಮ್ಮ ಏನು ನಾವು ಮಾಡ್ತೇವೆ ಜೀವಕ್ಕೆ ಪ್ರತಿಮೆ ಮಾಡುವುದು ಯಾರು ಮುಂದೆ ನ್ಯಾಚುರಾಗಿ ಕಡೆಗೆ ಜತೆಗೆ ಬದುಕುತ್ತಾರೆ ಗುಣಮಟ್ಟ ಜತೆಗೆ ಬರುತ್ತಾರೆ ಮನುಷ್ಯರಿಗೆ ಯಾಕಂದ್ರೆ ಮನುಷ್ಯರು ಇಷ್ಟು ಸಹಜವಾಗಿ ದೇವರು ಕೊಟ್ಟ ಸಹಜ ಶಕ್ತಿಯನ್ನು ಕರ್ಕೊಂಡು ಹೊದಾಡ್ತಾ ಇದ್ದಾರೆ ಅವರಿಗೆ ಏನು ಇದೆ ಇಲ್ಲ ಎಜುಕೇಷನ್ ಇಲ್ಲ ಆದರೆ ಅವರಿಗೆ ಹೇಗೆ ಬದುಕು ಕಾಯಿಲೆ ಉಣಮಾಡಿಗಳು ಬಂದ ಇಂತಹ ಸಹವಾದ ಶಕ್ತಿ ಅದು ಇನ್ಯೂಷನ್ ಇನ್ಸಿಂಕ್ ಆಗಿ ನಮ್ಮ ಒಳಗಿನ ನೇರ ಕಲಿಸಿಕೊಟ್ಟು ಅದು ಗೊತ್ತಿದೆ ಪ್ರಾಣಿಗಳ ಜತೆಗೆ ಬರುತ್ತೆ ಅನ್ಸಿಲೈಸ್ ನಾವು ಯಾರನ್ನು ಕರಿತೀವಿ ಅವರಿಗೆ ಗೊತ್ತಿದೆ ಮಾಡಿದ್ವಿ ಅದ್ರಿಂದ ಅಲೆಕ್ಸಿಸ್ ಕಾರ್ ಜಗತ್ತಿನ ದೊಡ್ಡ ಬಹಳ ದೊಡ್ಡ ಪ್ರಜನ್ ನೊಬಲ್ ವಹಿಸಿದ್ರೆ ಅವರು ಯಾವತ್ತೂ ಕೂಡ ಒಂದು ಕಡೆ ಹೇಳ್ತಾರೆ ಜನ ಎಷ್ಟು ಗುರುಖರಾಗಿದ್ದಾರೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕೂಡಣದ ಅಕ್ಕಿಯನ್ನು ಮನೇಲಿ ಕುಟ್ಟಿ ಅದನ್ನು ಊಟ ಮಾಡಿದ್ದು ಅದು ಕೂರ್ತಿ ಹುಡುಕಿರಲಿಲ್ಲ ಆ ಕೂಡಿನ ಅಂಶ ಅಕ್ಕಿಯಲ್ಲಿ ಹಿಡಿತರ ನೋಡಿ ಅಕ್ಕಿಯಲ್ಲಿ ಸೋಮವಾರ ಮಾಡಿ ಹಿಂದಿನ ಕೂತಿದ್ರೆ ಕಮ್ಮಿನ ಅಂಶಿತ್ತು ವಿಟಮಿನ್ ಸಪ್ಲೈ ಆಗಿತ್ತು ಈಗ ನಿಲ್ಲಿಸ್ಟ್ ಆಗಿತ್ತು ಏನೂ ಪಾಲಿಶ್ ಮಾಡಿ ತೋರಿಸಿದ ಅಂಶಗಳು ಹೊರಗೆ ಯಾವ ಅಂಶ ಯಾವ ತಪ್ಪ ಅಂತ ವಿಟಮಿನ್ ಕಮ್ಮಿ ಆಗಿದೆ ಹೋಗಿ ನಾವು ತೌಡಿನ ಹಾಕಿ ಮಾಡಿದ್ವಿ ದುಡ್ಡು ವಿಟಮಿನ್ ಟ್ಯಾಬ್ಲೆಟ್ ತೋರ್ ಮಂಟ್ರೆ ಮಾಡಿ ಮಾಡಿದ್ರೆ ನಾವು ವಿಟಮಿನ್ ಟ್ಯಾಬ್ಲೆಟ್ ತಿನ್ನೇ ಅಂತ ಅಹಿಕಾರು ಹಾಕಿ ನಂತರ ಮದುವೆ ಮಳೆ ಕಾಣುತ್ತಿಲ್ಲ ಪಾಲಿಷ್ ವಿನಕಾಟು ಬರೋದ್ರು ನಮ್ಮ ದೇಶ ಯಾರು ಪಂಡ್ತಾರೆ ಅವರೇ ಮಳೆ ನೆಲೆಯೋ ಕಂಕ್ರೀ ಆದರೆ ಮನುಷ್ಯ ಯಾವತ್ತು ಹೊರೆಯ ಹೊಳಗಿನ ವಸ್ತುವನ್ನು ಬಾಕಿ ಒಳಗಿನ ಶಕ್ತಿ ನಷ್ಟವಾಗುತ್ತೆ ಅಂದ್ರೆ ಕಾರ್ಯ ಪ್ರಕಾರುದಿಲ್ಲ ಮನುಷ್ಯನಾಗುತ್ತೆ ನನ್ನ ಮಾತ್ರ ಹುಡುಗ್ರಿ ಒಂದೊಂದು ಮಾತ್ರ ನಿಮಗೆ ಬರುವ ಅನುಭವ ಇರಿ ನಾನು ಹುಡುಗಿ ಹೇಳ್ತಾ ಇಲ್ಲ ತುಂಬಾ ನೋವು ಹೇಳ್ತಾರೆ ಅನನ್ಯ ಚಿಂತೆ ಎಂಟು ನಾನು ಕೃಷ್ಣ ಹೇಳ್ತೇನೆ ನಿಮಗೆ ಅನನ್ಯವಾದಂತಹ ಶರಣ ನೀವು ನನ್ನ ಅಪೀಲ್ ಮಾಡುವ ಅವರು ದೇವ್ರೆ ಆಗುತ್ತಾ ನಮ್ಮ ಕೆಲಸ ಮಾಡ್ತಾ ಹೇಳ್ಕೊಳ್ಳುವ ನಂಬಿಕೆ ಆಗುತ್ತೆ ನಮ್ಮಲ್ಲಿ ಒಂದು ಕುಟುಂಬ ಅನನ್ಯವಾಗಿ ಹೊಂದ ನಿಶ್ಚಯವಾಗಿ ನಂಬಿಕೆ ಇದೆಯೋ ನನ್ನ ಮೇಲೆ ನೀವು ನಿಶ್ಚಯವಾಗಿ ನನ್ನನ್ನು ನಂಬಿದ್ರೆ ನಾನು ನನ್ನ ನಂಬಿದ್ರೆ ನಮ್ಗೆ ಜವಾಬ್ದಾರಿ ನಿನ್ನ ಯೋಗಕ್ಷೇಮವನ್ನು ನಾನು ಹೊರಬೇಕು ಹೇಳಿದ್ರೆ ನಾನು ಎಲ್ಲಿಸಿಬಲ್ ಆಗ್ತಾರೆ ಅಂತ ಕೃಷ್ಣ ಯೋಗಕ್ಷೇಮ ಅಂತಂದ್ರೆ ಇದು ನೂರ್ವಾದ ಯೋಗಕ್ಷೇಮವನ್ನು ನಾನು ಹೆರಿಸುತ್ತೇನೆ ಯೋಗಕ್ಷೇಮ ಇದು ಯಾರು ಹೇಳಿದ್ದು ಅಂತ ಹೇಳಿದ್ರೆ ಬಹಳ ಜನ ಎಲ್ಲೂ ಹೇಳಿದಂತ ಹೇಳಿದಾರೆ ಅಲ್ಲಿ ಎಲ್ಲೂ ಹೇಳಿದ್ರೆ ಕೃಷ್ಣ ಹೇಳಿ ಯೋಗಕ್ಷೇಮ ಹೇಳುದು ಕೃಷ್ಣ ಯೋಗಕ್ಷೇಮಿಲ್ಲ ಯೋಗಕ್ಷೇಮ ಯಾಕೆ ಯೋಗಕ್ಷೇಮ ಅಂದ್ರೆ ಏನು ನಾವು ಕೇವಲ ನಿಮ್ಮ ಯೋಗಕ್ಷೇಮ ಬರೆಯುತ್ತಿರಬೇಕಾಗಿ ನಂತರ ನಾವು ಬರೋದು ಹಾಗೆ ಬರೆಯುವ ಯೋಗಕ್ಷೇಮಿಲ್ಲ ಯೋಗಕ್ಷೇಮ ಬಹಳ ತುಂಬ ವರ್ಷದ ಜೀವನದಲ್ಲಿ ನಾವು ನಮ್ಮಲ್ಲಿ ಇಲ್ಲದೆ ಇದ್ದನ್ನು ಪಡೆಯುವುದಕ್ಕೆ ಯೋಗ ಇದ್ದದನ್ನು ಉಳಿಸಿಕೊಳ್ಳುವುದಕ್ಕೆ ಕ್ಷೇಮಕ್ಕೆ ಯೋಗ ಆದ್ರೆ ಅವಿದ್ಯಮಾನಕ್ಕೆ ಪ್ರಾಪ್ತಿ ಯೋಗ ವಿದ್ಯಮಾನ ರಕ್ಷಣಾ ಕೇಂದ್ರ ಇರೋ ಇದ್ದದ್ದನ್ನೇ ಇದ್ದನ್ನ ಗಳಿಸುವುದು ಯೋಗ ಗಳಿಸಿದ್ದನ್ನು ಉಳಿದು ಕ್ಷೇಮದ ಉಳಿಸಿದೆ ಏನೋ ಗಳಿಸಿದ ಎಲ್ಲ ಕಳ್ಕೊಂಡಿ ಅದನ್ನು ಗಳಿಸಿದ ಉಳಿಸೋದು ಇದೇ ಯೋಗ ಕ್ಷೇಮ ನಿನ್ನ ಯೋಗ ಕ್ಷೇಮ ನಿನ್ನ ಗಲಿಕೆಯಿಂದ ಉಳಿಕೆ ಅದು ನನ್ನ ಕೈಯಲ್ಲಿದೆ ನಾನು ಅದನ್ನು ಮಾಡ್ತೀನಿ ಅಂತ ಕೃಷ್ಣ ಅಂದ ಕೃಷ್ಣ ಹೀಗೆ ಹೇಳಿದ್ದನ್ನ ಮಾರಿ ತೋರಿಸಿದ್ರೆ ಒಂದು ಘಟನೆ ನಾನು ಓದಿದ್ದೆ ನೀವು ಕೆಲವರು ಓದಿಬಹುದು ಓದಿದವರು ದಯವಿಟ್ಟು ಕಣಿಸಿ ಓದದೇ ದೊಡ್ಡ ದಯವಿಟ್ಟು ಸೇರಿ ಹೋಗ್ತಾ ಪುಸ್ತಕ ಪರಿತಾಯಿದೆ ತನ್ನಡೆದನ್ನು ಬರವರು ಜೋಶಿ ಅವರು ಸಮಯದಲ್ಲಿ ರು ಬದು ತನ್ನ ಸೈನಿಕ ಜೀವನದ ಅನುಭವವನ್ನ ನಿಜವಾಗಿಯೂ ಅವರು ತನ್ನ ಜೀವನದಲ್ಲಿ ಇಂತಹ ಅಭ್ವತವಾದಂತ ಅನುಭವ ಇಲ್ಲ ಅರಿತಾರೆ ಅವರಿಗೆ ಮಾತ್ರ ಅಲ್ಲ ಅನುಭವಿಸಿದ್ರು ನೆಟ್ಟಿ ಅವರು ಬಂದಿದ್ದಾರೆ ಒಂದು ಅವರು ಸುಭಾಷ್ ಚಂದ್ರ ಬೋಸ್ ರ ನೇತೃತ್ವದಲ್ಲಿ ಆ ಸೇನೆಯಲ್ಲಿ ಇದ್ದಾಗ ಜಪಾನ್ ನಲ್ಲಿ ಒಂದು ಕಾಯಿಲೆಗಳು ಎಲ್ಲೋ ಯಾರೂ ಬೆಳಕಿ ಹೋಗಿಲ್ಲ ಅನ್ವೇಷಣೆ ಅಗತ್ಯ ಇಲ್ಲ ಅಂತ ಹೊರಡಬೇಕು ಅನ್ನೋ ಒಂದು ಮಗುವಲ್ಲಿ ಸೈನಿಕರ ಅನುಭವ ಜಾಗಕ್ಕೆ ಹೋದ್ರೆ ಜಾಗಕ್ಕೆ ಹೋದ್ರೆ ಒಂದು ಹುಲ್ಲಿನ ಮೇಲೆ ಅದರ ಬದಲು ತಲ್ಲಾಗಿದ್ರೆ ಆ ಮಗು ಬದುಕೊಂಡಿಲ್ಲ ಹುಲಿನ ಪೊಲಿನ ಮೇಲೆ ಚೆನ್ನಾಗಿ ಯಾರೋ ಎತ್ತಿ ಬಲಗಿಸಿದ ಮಗು ಆಡ್ತಾ ಇದೆ ಹಸಿಯಾಗಿದೆ ಅಂತ ಅಳ್ತಾ ಇದೆ ಏನಾಗಿದೆ ಇಡೀ ವಿಮಾನ ನೆರಕ್ಕೆ ಬಿದ್ದು ಪುಡಿಬುಡಿಯಾಗಿ ನಿರ್ಣಾಮವಾಗುವಾಗ ಯಾವ ಒಂದು ಸೋರ್ಸಿನಿಂದ ಆ ಮಗುವನ್ನ ಅಲ್ಲಿಂದ ಎತ್ತಿ ಎಸೆದ ಅದು ಹಿಂದಿನ ರಾಶಿಯಿಂದ ರೊಕ್ಕವಾಗಿದ್ದ ಅದ್ರ ತಂದೆ ತಾಯಿ ಸತ್ತಾಗಿಲ್ಲ ಯಾರೂ ಇಲ್ಲ ಆ ಒಂದು ಮಗುವಿಗೆ ಗಾಯ ಕೂಡ ಅದರ ಹಿಂದಿನ ರಾಶಿಯಲ್ಲಿ ಚೆನ್ನಾಗಿ ಆಗ್ತಾ ಇದೆ ಅದು ಹಸಿ ಆದಲ್ಲ ಒಂದೋ ಒಂದು ಗಾಯ ಆಗಲಿಲ್ಲ ಹಿಂದೂ ರಾಷ್ಟ್ರದಲ್ಲಿ ಆದರೆ ಅದರ ಗೆಡೆಯಲ್ಲ ಒಂದು ಪುಸ್ತಕ ಬಿದ್ದಿತ್ತು ಹಾಗೂ ವಿಮಾನ ನೆರಕ್ಕೆ ಬಿದ್ದು ಸಿಕ್ಕಿ ಹೊಡೆಯುವ ಗದ್ದಲದಲ್ಲಿ ಮಗು ಹೋಗಿ ಪ್ರತಿಗೆ ಎಲ್ಲೋ ಬಿದ್ದಿದ್ರೆ ಆ ಪಟ್ಟಿಗೆ ದೇವರದಲ್ಲಿ ಅದರ ಬೀದ ಹೊರಗಿದೆ ತರಕೊಳ್ಳುವ ಪುಸ್ತಕಗಳು ಆ ಎಲೆ ಬೀಳುವ ತರ್ಕೊಂಡಿ ಒಂದು ಯಾರೋ ಪಟ್ಟಿಗೆ ಯಾವ ಪುಸ್ತಕ ತರ್ಕೊಂಡು ನೀವು ಏನು ಪುಸ್ತಕ ನೋಡ್ತಾರೆ ಭಗವದಗೀತಾ ಅಂತ ಬರ್ತಿದೆ ಅದ್ರಲ್ಲೇನು ಒಂದು ಪುಸ್ತಕ ತರ್ಕೊಂಡಿದೆಯಲ್ಲ ಅಂದ್ರೆ ಏನಿದೆ ಅಂದ್ರೆ ಮೇಲಿಂದ ಓದ್ತಾರೆ ಅನನ್ಯಾಸ ನಮಗೆ ಯೋಗಕ್ಷೇಮ ವಾಹ್ಮ ಯಾರು ನನ್ನನ್ನು ನಂಬುತ್ತಾನೆ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಯಾವಾಗ ನಂಬಿಕೆ ಆ ಮಗು ಯಾವ್ದು ಎಂಬುದ್ರಮಿಸಿತೋ ಆ ಮಗುವಿನ ಯೋಗಕ್ಷೇಮ ನೋಡಿಕೊಂಡ ಆ ಒಂದು ಮಗು ಒಂದು ಸ್ಕ್ರಾಚ್ ಆಗಿ ಬದುಕು ಅವರ ಮಗುವನ್ನು ಇಟ್ಕೊಂಡು ಬಂದು ಅದರ ತಂದೆಕ್ಕಾಗಿ ನಾಮಾವಶೇಷವಂತ ಸೂಕ್ತಕ್ಕೆ ಹೋಗಿದ್ದಾರೆ ಆ ಮಗು ಬಂಕಿ ಉಳಿದಿದೆ ಅದು ನಾನು ಯೋಗಕ್ಷೇಮ ಅಂತ ಸಾಕ್ಷಿ ಆಗಬೇಕು ಭಗವದ್ಗೀತೆಯ ಶೋಕ ಎರಡೇ ಗೆದ್ದಿದೆ ಅವರು ಹೇಳ್ತಾರೆ ನನ್ನ ಜೀವನದ ಅತ್ಯಂತ ವಿಸ್ಮಯದ ಘಟನೆಗೂ ಕುಂತ ಪಡೆದಿದ್ದಾರೆ ಪ್ರಾಯ ಅನುಭವ ಅವರಿಗಲ್ಲ ನಮ್ ಜನರಿಗೆ ಆದರೂ ಕೂಡ ಅದು ಅತ್ಯಂತ ವಿಸ್ಮಯದ ಅನುಭವ ಅಂತ ನೋಡಲು ಸಂಶಯ ಇಲ್ಲ ಹೀಗೆ ಇಪ್ಪತ್ತನೇ ಶತಮಾನದಲ್ಲಿ ಒಂದು ಮಗುವಿನ ಮೂಲಕ ತಾನು ಹೇಳಿದ ಕೃಷ್ಣ ಮಾಡಿ ಕೋರಿಸಿ ಇದು ಗೀತೆಯ ವಿಶೇಷ ಹಾಗೆ ಅನುನ್ಯಾಸ ಚಿಂತೆಯಂತೋ ನಾವು ಈ ಜನ ಪರಿಪಾಸತೆ ಯೋಗಕ್ಷೇಮಂ ವಹಾನ್ಯಹಂ ಅಂತ ಕೃಷ್ಣ ಈ ಪ್ರಪಂಚ ಅನ್ನುವಂತಹದನ್ನು ಹೇಗೆ ನಮ್ಮ ಮುಂದೆ ಇಚ್ಛಾ ಒಂದು ಚಿತ್ರಣ ಹೇಳಿಕೊಟ್ಟ ಇದರ ಹಿಂದೆ ನಾನಿದ್ದೇನೆ ಪುರುಷೋತ್ತಮನಾಗಿ ನಾನಿದ್ದೇನೆ ಈ ಕ್ಷರ ಪ್ರಪಂಚದ ಹಿಂದೆ ನೀನು ಕ್ಷರ ಒಂದು ಹೋಗತಕ್ಕ ಮರ ಆದರೆ ಅಮರಣ ಅಮರಣ್ತೀಯ ಮರ ಆಗಿದ್ದ ಅಮರಣಾಸ್ತೀಯ ಅಂತ ಈ ಮರ ಅಂದ್ರೆ ಏನು ಈ ಕೆಳ ಮುಖವಾಗಿರತಕ್ಕ ಕೆಳಗೆ ತಲೆ ಇರುವ ನೇಲಕ್ಕೆ ಬೇರಿರುವ ಮರ ಅಂದ್ರೆ ಏನು ಪಿಂಗಾಂಡ ಬ್ರಹ್ಮಾಂಡ ಎರಡು ಹೌದು ಹೇಳಿದೆ ನಾನು ನನಗೆ ಕೇಳಲಿಕ್ಕೆ ಬಂದವರತ್ತನ್ನು ಕಣ್ಣಿಗೆ ಬಂದ ನಿಂತು ನೋಡಿ ಎಂದು ಹೇಳಿದೆ ಅಂತ ಹೇಳಿದೆ ಈಗ ಇಸರಣೆ ನನಗೆ ಅರ್ಥ ಆಗಿರ್ಬೋದು ಮನುಷ್ಯನ ಬೇರು ಇರುವುದು ಬಿದುಳಿನ ಬೇರು ಇರುವುದೇ ಈ ಚಂದಿಸುಳುಗಳು ಕೈಕಾಲುಗಳು ಕೆಳಕೆ ಇರುವುದು ಅದರಿಂದ ಇದು ಒಂದು ಮರವೇ ಆದರೆ ಇದನ್ನು ಅಶೋಕ್ಷ ಅಂತ ಹೇಳಿದ್ರು ಮರ ಹೇಳ್ತಾರೆ ಥ್ರೀ ಆಫ್ ದ ನಾಲೆ ಆಫ್ ಗುಡಾನಿ ಇರ್ ಅಂತ ದ್ರೀ ಆಫ್ ದ ನಾಲೆಜ್ ಆಫ್ ಗುಡಾನಿಲ್ ಅದು ಸುತ್ತ ಚಿಂತ ಒಣಿತು ತೆಲುಕುಗಳನ್ನು ಯೋಚಿಸುವ ಮರ ಅದರ ಖಂಡಿತವಾಗಿ ಹೇಳಿ ಅವರು ನಾನು ಹೇಳ್ಬಿಟ್ಟು ತ್ರೀ ಆಫ್ ದ ನಾಲೆಜ್ ಆಫ್ ಗುಡಾನಿ ಇರ್ಲಿಲ್ಲ ಇಲ್ಲಿ ಹೇಳ್ತಾರೆ ಅಶೋಕ ಮರ ಅದೇ ಅಪ್ಪ ಈ ಪ್ರಪಂಚವನ್ನು ಅಶೋಕ ಹೇಳಬೇಕು ಅದನ್ನ ಒಳ್ಳೆ ಹೆಂಡಿತ ಮರಾಂತ ಹೇಳಬಹುದು ಅಶೋತ್ಮರ ಅಂದ್ರೆ ಅಲ್ಲಿ ಆತಕ್ಕೂ ಉಪಯೋಗ ಇಲ್ಲ ಕಟ್ಟಿಗೆ ಉಪಯೋಗಿಸಿಲ್ಲ ಅದು ಹಣ ತಿಳಿಗ ಹಾಗೆ ಯಾರು ಇಲ್ಲ ಅದನ್ನ ಹೇಳಿದಾಗ ಈ ಜೀವನ ಬದುಕು ಅಂತಂದ್ರೆ ಅಶೋತ್ಮರ ಅಂತ ಹೇಳಬೇಕು ಯಾವ ಮಾಹಿತಿ ಮರಬಾರ ಹಲಸಿನ ಮರ ಅಂತ ಹೇಳಬಾರ ಸಪೋರ್ಟ್ ಆದ ಮರ ಅಂತ ಹೇಳಬಾರ ಅವರು ಅಂತಾರೆ ಹೌದು ಬೇರೆ ಯಾವ ಮರವೂ ಆಗುವುದು ಸಾಧ್ಯ ಇಲ್ಲ ಈ ಪ್ರಪಂಚ ಅಥವಾ ಈ ದೇಹ ಈ ಜೀವನ ಅನ್ನೋದು ಅಶೋತ್ತ ಮರೈನ್ ಟ್ರಾನ್ಸ್ಕೃತ್ ಈಸ್ ಎಟಮಾಲಜಿಕಲ್ಯಾಂಗ್ವೇಜ್ ಬೇರೆ ಭಾಷೆಯಲ್ಲಿ ಬರುವುದಿಲ್ಲ ಬಂದ್ರೆ ಅಥವಾ ಮರ ಅಶ್ವಥಮರ ಯಾಕೆಂದ್ರೆ ಅಶ್ವಥ ಅನ್ನೋ ಶಬ್ದ ಪ್ಲಸ್ ಸ್ವಹ ಪ್ಲಸ್ ಈ ಮೂರು ಶಬ್ದಗಳು ಸೇರಿ ಅಶ್ವತ್ಥ ಬಹಳ ಅದ್ಭುತ ಇದೆ ಅಶ್ವಥ ಅಂತ ಹೇಳಬಹುದು ಶ್ವಾ ಅಂದ್ರೆ ನಾಳೆ ಇರುವಂತದ್ದು ನಾಳೆಯೂ ಇರುವಂತದ್ದು ಅಶ್ವತ್ಥ ಅಂದ್ರೆ ಇವತ್ತು ಇದೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲ ಇಂತ ಮರ ಇದು ಲೈಫ್ ಸೋ ಟೆಂಪರರಿ ಬದುಕು ಎಷ್ಟು ಖಣಿಕ ಅಂತಂದ್ರೆ ಈಗ ಇದೆ ಇನ್ನೊಂದು ಕ್ಷಣದಲ್ಲಿ ಇದೆ ಅನ್ನೋ ಭರವಸೆ ಇಲ್ಲ ಇದು ಅಶ್ವಥ್ ಅನ್ನೋ ಶಬ್ದು ಹೇಳ್ತಾ ಇರ್ಕೊಂಡು ನಾವು ಬೇರೆ ಭಾಷೆಗೆ ನಾಳೆ ಇರುವಂತದ್ದು ಶ್ವಹ ಅಂದ್ರೆ ಸಂಸ್ಕೃತದಲ್ಲಿ ಶ್ವಃ ಅಂದ್ರೆ ಕನ್ನಡದಲ್ಲಿ ನಾಳೆ ಇಂಗ್ಲೀಷ್ ಅಲ್ಲಿ ದುಮಾರು ಅಶ್ವಥ ಅಂದ್ರೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲದೆ ಮರ ಇದು ಎಷ್ಟು ಖಂಡಿತ ಅಂದ್ರೆ ಯಾವ ಕ್ಷಣಕ್ಕೂ ಬಿದ್ದು ಹೋಗುವ ಮರ ಅಲ್ಲಿಗೆ ಮುಗಿಯಲಿಲ್ಲ ಇನ್ನೊಂದು ಅರ್ಥ ಇದೆ ನಾಳೆ ಬಿದ್ದು ಹೋಗುವುದನ್ನು ನಾಟವಾಗುದಿಲ್ಲ ಮತ್ತೆ ಅಶ್ವಥ ಇನ್ನೊಂದು ರೀತಿ ಇದೆ ಏನು ಅಶ್ವ ಪ್ಲಸ್ ಥಾ ಅಶ್ವದಂತೆ ಇರುವಂತದ್ದು ಇದು ಕುದುರೆ ಅಂತ ಮರ ಕುದುರೆಗೂ ಮರಕ್ಕೂ ಸಾಮ್ಯ ಅಥವಾ ಕುದುರೆಗೂ ಪ್ರಪಂಚದ ಏನು ಸಾಮ್ಯ ಏನು ಸಾಮ್ಯ ಆಗಬೇಕ ನಾವು ಕುದುರೆ ನೋಡ್ಲಿಕ್ಕಲ್ಲ ನಾವು ಕುದುರೆಯೇ ನೋಡಿದ್ವಿ ನಮಗೆ ಕುದರೆ ನೋಡಿದಿಲ್ಲ ಕಟ್ಟೆ ಕಟ್ಟೆ ಕುರಿತು ಕೇಳಿದ ಪಕ್ಕ ಹುಡುಗಿಂತ ನೋಡಿ ಅಬ್ಧರ್ವ್ ಮಾಡೋದಿಲ್ಲ ಕುದುರೆ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳಿಗಿಂತ ಭಿನ್ನವಾದವಾದ ಒಂದು ಸ್ವಭಾವ ಕುದುರೆ ಇದೆ ಅದೇನು ಅಂತಂದ್ರೆ ಇನ್ನು ಬೇಕಾದ್ರೆ ಅಭ್ಯರ್ವ್ ಯಾವುದೇ ಪ್ರಾಣಿ ಶಿರುವಾಗ ನಿಲ್ಲದೆ ಅಂದಾರದೆ ಸರಿಯಾಗಿ ಮೋಷಣೆ ಚಲನೆ ಇಲ್ಲದೇ ಇಲ್ಲದೆ ಕುದುರೆ ಮಾತ್ರ ಎಲ್ಲಾದ್ರೂ ಚಲನೆ ಇರಲೇಬೇಕು ಒಂದು ಎಡಗಾಗಿರಬೇಕು ಬರಗಾರಿ ಇರಬೇಕು ಮುಂದಿನಗಾರು ಅದಾದ್ರೆ ಬಾಲಗಾರಿ ಕುತ್ತಿಗೆಯ ಕೇಳ್ಲ ಎಲ್ಲರೂ ಚಲನ ಏನಿದೆ ಅದು ಸತತ ಕಂಪನಶೀಲ ಸತತ ಚಲನಶೀಲ ಈ ಪ್ರಪಂಚವು ಉದರೆಯಂತೆ ನಿರಂತರ ಚಲನಶೀಲ ಅದು ಹಿಂಬಲ್ಲಿ ಒಂದು ಒಟ್ಟದಲ್ಲ ಅದಕ್ಕೋಸ್ಕರ ಅಶ್ವ ಸ್ಥಾಪಕರದ್ದು ಅಂದ್ರೆ ಅಶ್ವ ಅಂತಂದ್ರೆ ಇದರಲ್ಲಿ ಅಶ್ವ ಇದೆ ಆದ್ರಿಂದ ಅಶ್ವತ್ ಅಶ್ವ ಎಲ್ಲ ಸೆ ಈ ಮರದಲ್ಲಿ ಅಶ್ವಾಂಧ್ರ ಏನು ಅಶ್ವಂತನದಕ್ಕೆ ಅಶ್ವಾನ ಕಡೆಗೆ ಅಶ್ವಾನ ಆಶು ಮಾನ ಗತೇಹ ಅಶ್ವಃ ಆಶು ವಾ ಅನ್ನೋದು ಅಶ್ವಥ ಅತ್ಯಂತ ವೇಗವಾಗಿ ಧಾವಿಸಬಲ್ಲಂತಹ ಅತ್ಯಂತ ವೇಗವಾಗಿ ಓಡುವಂತದ್ದು ಒಂದು ಅಶ್ವದಾರ್ ಅರ್ಥ ಇಟಿ ಅತ್ಯಂತ ವೇಗವಾಗಿ ಓಡುವಂತದ್ದು ಕುದುರೆ ಹಾಕಿ ಕುದುರೆಗಿಂತ ವೇಗವಾಗಿ ಹಿಂಕೆ ಓಡುತ್ತೆ ಕುದುರೆ ವೇಗವಾಗಿ ಹಸಿಗಳು ಓಡುತ್ತವೆ ಕುದುರೆಗಿಂತ ವೇಗವಾಗಿ ಮನಸ್ಸು ಓಡುತ್ತೆ ಮನುಷ್ಯ ತನ್ನ ಪ್ರಯಾಣಕ್ಕೆ ವಾಹನವಾಗಿ ಬಳಸುವ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಓಡುವಂಥದ್ದು ಹಿಂದೆ ಅವನು ಬಳಸುತ್ತಾ ಇದ್ದು ವಾಹನವಾಗಿ ಒಂದು ಆನೆ ಅದು ಹಳಕರಣ ಎತ್ತು ಹೊತ್ತುಕೊಂಡ್ರೆ ನಿಧಾನ ಎತ್ತು ವೇಗ್ರೆ ಅಂದ್ರೆ ಈಗ ನಮಗೆ ಕುದುರೆ ವೇಗವಾದ ತಾರಗಳಿವೆ ಪೇದ ಕಾಲದಲ್ಲಿ ಮನುಷ್ಯ ಒಂದೂರಿಂದ ಒಂದು ಊರಿಗೆ ಅತ್ಯಂತ ವೇಗವಾಗಿ ಹೋಗಬೇಕಾಗಿದೆ ಜಿಂಕೆ ಮನೆಯಾಗುದಿಲ್ಲ ದೊರೋಣ ಅವ್ರಿಗೆ ಆಗುದಿಲ್ಲ ನರ ನಾರಾಯಣ ಅಲ್ಲ ಹಾಗಾಗಿ ಅವರಿಗೆ ಅತ್ಯಂತ ವೇಗವಾದ ಸಾಧನ ಅಂದ್ರೆ ಕುದುರೆ ಅದ ಕಷ್ಟ ಕುದುರೆ ಅಂತ ಕರದ ಆದರೆ ಶಾಸ್ತ್ರದಲ್ಲಿ ನಮ್ಮಲ್ಲಿ ಒಬ್ಬ ದೇವರು ಜತೆ ಹೈದ್ರೀವ ದೇವರು ಅಶ್ವದೈವ ನಮ್ಮ ದೇವರಿಗೆ ಕುದ್ರೆ ಮುಖ ಇದೆ ಅದು ಯಾವ್ದು ಸಿಂಗ್ಲು ಎಲ್ಲಾ ವೇದಗಳ ಉಪನೇಶ ಹೈದ್ರೀವ ರೂಪದಿಂದ ಅದೇ ಬೇರೆ ಹೆಸರ ಕುದು ಮುಖ ಆಗಬೇಕು ಅದು ಅಶ್ವ ಅಶ್ವ ಅಂದ್ರೆ ಅತ್ಯಂತ ವೇಗವಾಗಿ ಹೋಗುವ ಅಂದ್ರೆ ಏನು ಅತ್ಯಂತ ವೇಗವಾಗಿ ಹೋಗುವಂತಹ ನಿಜವಾಗಿ ಯಾವುದು ಪ್ರಪಂಚದಲ್ಲಿ ಅಕ್ಕಿಯೆಲ್ಲ ಗೌಡ ಎಲ್ಲ ಕೂಡ ಬುದ್ಧಿ ಬುದ್ಧಿಯ ವೇಗ ಮನಸ್ಸಿನ ವೇಗ ಅದು ಅತ್ಯಂತ ಅದಕ್ಕಿಂತ ನಿರ್ವಹಂತಹ ವಸ್ತುವೆ ಇಲ್ಲ ಹಾಗಾಗಿ ಅತ್ಯಂತ ಭೌದಿಕವಾದ ಎತ್ತರದ ಸ್ಥಳದಲ್ಲಿ ಸ್ಥಿತಿಯನ್ನು ಅಂತ ಹೇಳ್ತಾರೆ ಕುದುರೆಯ ಮುಖ ಅದು ಅಶ್ವಶಕ್ತಿ ನಾವು ಹಾರಿಸ್ತಾವೆ ಅಂತವಲ್ಲ ಅದು ದೇಹದ ಶಕ್ತಿ ಶಾಸ್ತ್ರದಲ್ಲಿ ಅಶ್ವ ದೇಹದ ಶಕ್ತಿಯ ಸಂಕೇತ ಅಲ್ಲ ಬುದ್ಧಿಶಕ್ತಿಯ ಸಂಕೇತ ಅದರಿಂದ ದೇವದ ಆವಿಷ್ಕಾರ ಅನ್ನೋದು ಬೌದ್ಧಿಕ ಕ್ರಿಯೆ ಅದಕ್ಕೋಸ್ಕರ ಅಶ್ವಥಿ ಅಂತ ಎಲ್ಲಕ್ಕಿಂತ ಹೆಚ್ಚು ತಿಳುವು ಇರತಕ್ಕ ಎಲ್ಲಕ್ಕಿಂತ ಹೆಚ್ಚು ಅರಿವು ಪಡೆದ ಸರ್ವಜ್ಞನಾದ ಅದೇ ಅಶ್ವ ಅಂದ್ರೆ ಔಮ್ನೇಷಿ ಅಂತರ್ಥ ಆ ಔಮ್ನೇಷಿಯಂತಾಗಿರ್ತಕ್ಕಂಥ ಭಗವಂತ ಯಾವುದರ ಒಳಗೆ ನೆಲೆಸಿದ್ದಾನೋ ಅದು ಅಶ್ವತ್ಥ ಹೀಗೆ ಅಶ್ವತ್ಥ ಈ ಜಗತ್ತು ಅಶ್ವಥ ಅಂತ ಹೇಳುವಾಗ ಆ ಒಂದು ಶಬ್ದದ ಹಿಂದೆ ಅನೇಕ ಅರ್ಥಗಳನ್ನು ತುಂಬ ಚಿತ್ರ ಬಳಸ್ತಾರೆ ಇದು ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯವಾದಂತಹ ತುಂಬಾ ನಾನು ಇದು ಸಂಸ್ಕೃತ ವಾಣಿ ನೋಡಿದ ಗರ್ಭಿಣಿ ಅದು ಅನೇಕ ಅರ್ಥಗಳನ್ನು ಹೇಳ್ತಾ ಇರ್ತದೆ ಅದು ಎಷ್ಟು ಹೆಚ್ಚು ಮತ್ತು ಅರ್ಥಗಳಿರ್ತಾವೆ ಯಾವಾಗಲೂ ಸದಾ ಗರ್ಭಿಣಿಯ ಭಾಷೆ ಹೀಗೆ ಇದನ್ನು ಯಾವ ಭಾಷೆಯಲ್ಲೂ ಅನುವಾದ ಮಾಡಿ ಹೇಳಲಿಕ್ಕಾಗುವುದಿಲ್ಲ ಅಶ್ವಥ ಈ ಅನೇಕ ಅರ್ಥಗಳಿವೆ ಆದ್ರಿಂದ ಒಂದು ಪ್ರಾಚೀನ ಹೇಳಿದ್ದಾರೆ ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ ನಿರಂತರ ಶತಾರ್ಥಕ ಎಲ್ಲ ವೇದಗಳ ಮಂತ್ರಕ್ಕೂ ಮೂರು ಅರ್ಥ ಮಿನಿಮಮ್ ಮೂರು ಮೂರೇ ಅಲ್ಲ ಮಿನಿಮಮ್ ಮೂರು ಭಾರತದ ಪ್ರತಿಯೊಂದು ಪದ್ಯಕ್ಕೆ ಗೀತೆಯ ಪ್ರತಿಯೊಂದು ಶ್ಲೋಕಕ್ಕೆ ಮಿನಿಮಮ್ ಹತ್ತು ಅರ್ಥಗಳು ಮತ್ತು ವಿಷ್ಣು ಸಹಸ್ರ ನಾಮದ ನಾಮಕ್ಕೆ ಮಿನಿಮಮ್ ಮೂರು ಅರ್ಥಗಳಿವೆ ಎಲ್ ಮೀನಿಂಗ್ಸ್ ಇದು ಅತಿಥಿ ಅಥವಾ ಅಲ್ಲ ಸಂಸ್ಕೃತದಲ್ಲಿ ತೀರ ಸಹಜ ಇದೆ ಹೀಗೆ ಅಶ್ವತ್ಥ ಅಂತ ಹೇಳುವಾಗ ಈ ಪ್ರಪಂಚದ ಸ್ವಭಾವ ಇದು ನಿರಂತರ ಚಲನಶೀಲ ಇವತ್ತು ಇದೇ ನಾಳೆ ಇದೇ ರೀತಿಯಲ್ಲಿ ಇದೇ ಆಧಾರದಲ್ಲಿ ಇದೇ ಫಾರ್ಮಿನಲ್ಲಿ ಇದೇ ಸ್ಥಿತಿಯಲ್ಲಿ ಇರುತ್ತೆ ಅನ್ನೋ ಭರವಸೆ ಇಲ್ಲ ಆದರೆ ಇದು ಅಸ್ಥಿರವಾದರೂ ಕೂಡ ಇದರ ಒಳಗೆ ಸ್ಥೀರನಾದ ಭವಂತ ಸದಾ ನೆಲೆಸಿದ್ದಾರೆ ಇಷ್ಟು ಅರ್ಥವನ್ನು ತುಂಬಿಕೊಂಡು ಇದನ್ನು ಅಶ್ವಥ ವೃಕ್ಷ ಅಂತ ವೃಕ್ಷ ಅನ್ನುವುದು ಕೂಡ ಅದೇ ಅರ್ಥ ಏನು ಕನ್ನಡದಲ್ಲಿ ಒಳ್ಳೆ ಹೆಸರು ಮರ ಅಂತ ಹೌದು ಮರ ಅಂದ್ರೆ ಮರಣಶೀಲ ಅಮರ ಅಲ್ಲದ ನಾವೆಲ್ಲ ಮರದೇ ಯಾಕೆ ಮರಣ ಹೊಂದುವವರು ವೃಕ್ಷ ಅಂದ್ರೆ ಬರಷ್ಟುಚ್ಛೇದನೆ ಒಂದು ದಿವಸ ಕಡಿದು ಉಳಿಸಬೇಕಾದ್ದು ಕಡಿದು ಬೀಳುವಂತೂ ಉರುಳಿ ಬೀಳುವಂತಹ ವೃಕ್ಷಾ ಹಾಗಾಗಿ ಅದು ಮರಪೂರ್ಣವಾಗುತ್ತದೆ ಪ್ರಪಂಚ ಪೂರ್ಣವಾಗ್ತದೆ ಪಿಡಾಂಡ ಪೂರ್ಣವಾಗುತ್ತದೆ ಊರ್ವ ಮೂಲಂ ಅಧಃಂ ಅಶ್ವಥಂ ಈ ಮರ ಮೇಲಿನಿಂದ ಇದರ ಗುಡ ಇದೆ ಅಂದ್ರೆ ಇದು ಮೇಲಿನಿಂದ ಕೆಳಕ್ಕೆ ಬಂದದ್ದು ಇದರ ಗುಡ ಯಾವುದು ಇದರ ಬುಡ ಭಗವಂತ ಭಗವಂತನಿಂದ ಇದು ಇಳಿದು ಬಂದ ಮೇಲಿನಿಂದ ಇದರ ಗುಡ ಭಗವಂತನಿಂದ ಇಳಿದು ಬಂದಿದೆ ಈ ಪ್ರಪಂಚ ಕೆಳಗಿನಿಂದ ಸಾಕೋಪ ದೇವತೆಗಳು ಮನುಷ್ಯರು ಗಂಧರ್ವರು ಯಕ್ಷರು ರಕ್ಷಸರು ಪಕ್ಷಿರು ಪ್ರಾಣಿಗಳು ಮರಗಳು ಮಠುಗಳು ಎಲ್ಲ ಅಧೋಮುಖ ಬೆಳವಣಿಗೆ ಇದನ್ನ ಬಹಳ ಸುಂದರವಾಗಿ ಮತ್ತೆ ನ್ಯೂಮರಾಲಜಿಯಲ್ಲಿ ಹೇಳ್ತಾರೆ ಈ ಪ್ರಪಂಚ ಅದ ಏನು ಅಂದ್ರೆ ಒಂದರಿಂದ ಹಕ್ಕು ಪ್ರಪಂಚ ಅಂದ್ರೆ ಅಂದ್ರೆ ಹೀಗೆ ಲೆಕ್ಕ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಹತ್ತು ಹೀ ಹೇಳಿದ್ರೆ ಐದು ಐದು ಐವತ್ತೈದು ಪ್ರಪಂಚ ಅಂದ್ರೆ ಒಂದರಿಂದ ಹತ್ತು ಅಂದರೆ ಐವತ್ತೈದು ಒಂದರಿಂದ ಹತ್ತರ ಕೂಡ ಎಂಟಾಗುವುದು ಹನ್ನೊಂದೈದು ಪ್ರಪಂಚ ಅಂದ್ರೆ ಒಂದರಿಂದ ಹತ್ತು ಅರ್ಥಾತ್ ಐವತ್ತೈದು ಇದು ಪ್ರಪಂಚದ ಸಂಖ್ಯೆ ಐವತ್ತೈದು ಏನು ಅವರ ಲೆಕ್ಕ ಏಕಾಯನ ಹಸವು ದ್ವಿರತ್ರಿ ಮೂಲ ಚತುರ ಪಂಚ ಶಿಷಡಾತ್ಮತ್ವರಾಕ್ಷ ಅಧಿಕೃತ ಇದು ಒಂದು ಇದರ ಲೆಕ್ಕ ಹೀ ಇದೆ ಒಂದರಿಂದ ಹತ್ತರ ತನಕ ಏನಾದ್ರು ಇದಕ್ಕೆ ಒಂದು ಆಸರೆ ಒಂದು ಮರಾಠ ಪ್ರಕಾರ ನೆರಬೇಕಲ್ಲ ಈ ಪ್ರಪಂಚಕ್ಕೂ ಒಂದು ಮೂಲ ಆಸೆ ಇದೆ ಅದ್ಯಾವುದು ಈ ಹದಿನಾರು ಯಾವ್ದಲ್ಲಿ ಇದೆ ಮೂಲ ಪ್ರಕೃತಿಯಲ್ಲಿ ಹದಿನೇಳರಲ್ಲಿ ಹದಿನೇಳು ಇದಕ್ಕೆ ಮೂಲ ಪ್ರಕೃತಿಯಲ್ಲಿ ಈ ಪ್ರಾಕೃತವಾದ ಪ್ರಪಂಚ ಬೆಳಗದಂತಿದೆ ಮೂಲ ಪ್ರಕೃತಿ ಇದಕ್ಕೆ ನೆಲೆ ಒಂದು ಆಮೇಲೆ ದ್ವಿಪಲಹ ಈ ಮರದಲ್ಲಿ ಎರಡು ಹಣ್ಣುಗಳು ಎರಡು ಹಣ್ಣು ಅಂದ್ರೆ ಎರಡೆಯಲ್ಲ ಎರಡು ಬಗೆಯ ಹಣ್ಣು ಏನು ಕೆಲವರಿಗೆ ಸಿಹದ ಹಣ್ಣು ಇಷ್ಟ ಕೆಲವರಿಗೆ ಪರದ ಹಣ್ಣು ಇಷ್ಟ ಪ್ರವೃತ್ತಿ ಮಾರ್ಗ ಅವರಿಗೆ ಪ್ರವೃತ್ತಿಯ ಫಲ ಇಷ್ಟ ನಿವೃತ್ತಿ ಮಾರ್ಗಿಗಳಿಗೆ ನಿವೃತ್ತಿಯ ಫಲ ಇಷ್ಟ ಆದ್ರಿಂದ ಇದು ನಿವೃತ್ತಿಯ ಫಲವನ್ನು ಪಡುವಂತಹದ್ದು ಇದೆ ಪ್ರವೃತ್ತಿಯ ಫಲವನ್ನು ಪಡುವಂತಹದ್ದು ಇದೆ ವೇದದಲ್ಲಿ ಒಂದು ಮಂತ್ರ ಇದೆ ಬಹಳ ಸುಂದರವಾದ ಮಂತ್ರ ಅಜಾಂಕಾ ಲೋಹಿತ ಶುಕ್ಲ ಕೃಷ್ಣಾಂ ಬಹಿಷ್ಪೃಗಾ ಸೃಜಮಾನುಷಮಾನುಷೇ ೇನ ಹಂ ಭಕ್ತ ಹಂ ಅದನ್ನ ಕರ್ಣದ ಕರ್ಮ್ ಏಕಾಂ ಒಂದು ಹೆಣ್ಣಾಡು ಇದೆ ಅಜಾಂದ್ರ ಒಂದು ಹೆಣ್ಣಾಡು ಇದೆ ಅದು ಲೋಹಿತ ಶುಕ್ಲ ಕೃಷ್ಣ ಮನೆಯಲ್ಲಿ ಮೂರು ಬಣ್ಣಗಳಿವೆ ಅದು ಕೆಂಪು ಬಿಳಿ ಮತ್ತು ಕಪ್ಪು ಮರೆಯ ಬಿಳಿ ಕೆಂಪು ಕಪ್ಪು ಬಿಳಿ ಮೂರು ಬಣ್ಣಗಳ ಸೊಗಲಲ್ಲಿ ಇರತಕ್ಕಂಥ ಒಂದು ಆರು ಹೆಣ್ಣಾಡು ಇದೆ ಬಸಿ ಸ್ವರೂಪ ಆ ಆರು ಮರಿಗಳನ್ನು ಇರ್ತಾನೆ ಇದೆ ಆ ಮರಿಗಳು ಕೂಡ ಕೆಂಪು ಬಿಳಿ ಕಪ್ಪು ಕೆಂಪು ಬಿಳಿ ಕಪ್ಪು ಅದೇ ಬಣ್ಣದ ಮರಿಗಳನ್ನು ನಿರಂತರ ಇಡ್ತಾ ಇದೆ ಎಷ್ಟು ಮರಿ ಇಟ್ಟರು ಹೋಳಿಗೆ ಮತ್ತೂ ಮರಿಗಳನ್ನು ಇಡ್ತಾ ಇದೆ ವಿಷಮಾನೋನು ಸೇತೇ ಒಂದು ಗಂಗಾರು ಈ ಹೆತ್ತು ಶೆತ್ತು ಮುರಿಯಾದ ಆಡಿನ ಹಿಂದೆಯೇ ಹೋಗ್ತಾ ಇದೆ ಅದಕ್ಕೆ ಆ ಹೆಣ್ಣಾಡಿನ ಮೊಹ ಅದನ್ನು ಪ್ರೀತಿಸ್ತಾ ಇದೆ ಈ ಆಡು ಹರಿಯುತ್ತಾರೆ ಆದ್ರೆ ಮತ್ತೊಂದು ಗಂಡವಾಡ ಅದೋ ನಿಷಮಾನೋನು ಶೇದೆ ಜಹಾ ಹುಟ್ಟ ಹೋಗ್ ಅದೋ ನ್ಯಾ ಮತ್ತೊಂದು ಗಂಡಾರು ಈ ಹುಧಿ ಆಡಳಿತ ಕಟ್ಟಿಕೊಂಡು ಏನು ಮಾಡುದು ಅಂತ ಬೆನ್ನ ಮಂತ್ರವು ಒಂದು ಹೆಣ್ಣಾಡು ಅದು ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಬಳಲಿ ಮತ್ತೂ ಹತ್ತಲೇ ಇರುವ ಹೆಣ್ಣಾಡು ಆದರೆ ಒಂದು ಗಂಡಾರು ಈ ಹುದಿ ಜತೆಗೆ ಏನು ಸಂಚಾರ ಅಂತ ಬೆನ್ನು ತಿಳಿಸಿದರೆ ಇನ್ನೊಂದು ಎರಡು ಗಂಡು ಆಡುಗಳು ಒಂದು ಅದು ಮೂರು ಬಂಡಗಳು ಇದೊಂದು ಚಿತ್ರ ಇದು ಏನು ಅಂದ್ರೆ ಇಲ್ಲಿ ಅಜ್ ಅನ್ನುವಂಥದ್ದನ್ನ ತಮ್ಮ ಸಂಸ್ಕೃತದಲ್ಲಿ ಅಜಾಂಗ ಆಡು ಹೋಗುವುದು ಅಜಾದ್ರೆ ನಜಾಕೆ ಹುಟ್ಟು ಇಲ್ಲದ್ದು ಹುಟ್ಟಲೇ ಇದ್ದದ್ದು ಯಾವುದು ಪ್ರಕೃತಿ ಪ್ರಕೃತಿ ಹುಟ್ಟುವುದಿಲ್ಲ ಈ ಪ್ರಂಚ ಪ್ರಕೃತಿಯಿಂದ ಹುಟ್ಟುತ್ತದೆ ಕೂಡ ಇರುವಂತಹ ಪ್ರಕೃತಿ ಆ ಪ್ರಕೃತಿ ಈ ಪ್ರಪಂಚದ ಮೇಲೆ ಮೂರು ಇದರ ಪ್ರಭಾವ ಸತ್ವ ರಜಸ್ಸು ತಮಸು ಅದೇ ಕೆಂಪು ಬಿಳಿ ಕಪ್ಪು ಬಿಳಿಯಿಂದ ತತ್ವ ಕೆಂಪು ರಜಸ್ ಕಪ್ಪು ಅದರ ಈ ಮೂರು ಬಣ್ಣಗಳ ಆಡಿದ್ರೆ ಸತ್ವರಜಮ ಗುಣಮಯವಾಗಿರತಕ್ಕ ಈ ಪ್ರಂಚದ ಮೂಲಶಕ್ತಿ ಆಗಿರತಕ್ಕ ಪ್ರಕೃತಿ ಅದೇನು ಮಾಡ್ತಾರೆ ನಿರಂತರ ಸೃಷ್ಟಿ ಮಾಡುತ್ತಾನೆ ಸೃಷ್ಟಿ ನಡೀತಾನೇ ಇದೆ ಮರಿಗಳಿರ್ತಾ ಆ ಮರಿಗಳು ಕೂಡ ಮೂರು ಬಣ್ಣರು ಸತ್ವ ರಜಸ್ಸು ತಮಸು ಮೂರು ಬಣ್ಣಗಳ ಪ್ರಭಾವಕ್ಕೆ ಒದಗಾಡುವುದು ಆಮೇಲೆ ಈ ಈ ಪ್ರಪಂಚ ಪ್ರಕೃತಿ ಈ ಸಂಸಾರ ಈ ವರ್ಲ್ಡ್ ಲೈಫ್ ಇದನ್ನೇ ನಂಬಿಕೊಂಡು ಅದರ ಬೆನ್ನ ಆರು ಅಂದರೆ ಪುಟ್ಟದ ಅದರ ದೇಶದ ಮೂಲಕ ಪದೇ ಪದ ಹುಟ್ಟುವ ಜೀವ ಈ ಪ್ರಪಂಚ ಸರ್ವ ಸಾಧ್ಯ ಒಬ್ಬ ಜೀವ ಒಬ್ಬ ಜೀವ ಅಂದ್ರೆ ಆ ಅಂಥ ಜೀವನ ಗುಂಪು ಪ್ರಕೃತಿಯ ಬೆನ್ನುಹತ್ತಿ ಪ್ರಕೃತಿಯ ಭೋಗದಲ್ಲೇ ಹೋಗಿ ಈ ಪ್ರಾಕೃತಿಕ ಸಂಪತ್ತೆ ಸುಖವೇ ಸುಖ ಅಂತ ಅದಲ್ಲೇ ಮುಳಿಗೊಳ್ತಾ ಮತ್ತೊಂದು ಆರು ಅಯ್ಯೋ ಈ ಪ್ರಕೃತಿಯಲ್ಲಿ ಸಾರಸ್ಯ ಇಲ್ಲ ಅಪ್ರಾಕೃತವಾದ ಸುಖವನ್ನು ನಡೆಸಬೇಕು ಪ್ರಪಂಚದಿಂದ ಬೆನ್ನು ತಿರುಗಿಸಿ ಜೀರ್ತಿ ಮಾಡಿದ ಹೊರಳಿ ಅದು ಸತ್ಯದ ಸಾಧನೆಗೆ ಹೋಗಿ ತಾನು ಮೋಕ್ಷ ಪಡೆಯಿತು ಹೀಗೆ ಜೀವದ ಸಾಧನೆಯ ಎರಡು ಮುಖವನ್ನ ಎರಡು ಗಂಡಾಳುಗಳು ಮತ್ತು ಪ್ರಕೃತಿಯ ಸೃಷ್ಟಿಯ ವೈದ್ಯರನ್ನು ಒಂದು ಹೆಣ್ಣಾಡುವಂತ ಬಹಳ ಸುಂದರವಾಗಿರುತ್ತದೆ ಅದೇ ಇಲ್ಲಿ ಹೇಳಿದರು ವಿಧ ಅಂತ ಒಂದು ಗಂಡಾಡಿಗೆ ಬೇಕಾಗಿರುವುದು ಸಂಸಾರಿಕ ಸುಖ ಸೆಕ್ ಲೈಫ್ ಮೊದಲಕ್ಕೆ ಸ್ಪಿಚುವಲ್ ಪ್ರೇರ್ ಎಲ್ಲ ಗುಡವನ್ನು ಕೊಡುವಂತಹ ಮನೆ ಇದರಲ್ಲೇ ಸ್ಪಿಚುವನ್ನು ಇದಲ್ಲ ಸೆಕ್ವಲ್ ಪ್ರೆ ಎರಡು ವರ್ಗಿದೆ ಯಾವ ಎರಡನ್ನೂ ಬಳಸುವುದು ನಿನ್ನೆ ಒಂದು ಮಾತಾಡೋಣ ಇಲ್ಲಿ ತನಕ ಸೆಕ್ಸುವ ಅರ್ಜು ಅಲ್ಲಿಂದ ಮೇಲಕ್ಕೆ ಸ್ಪಿರಿಚುವಲ್ ಅರ್ಜು ಅಂತ ನಾನು ನಾಕ್ಲೆಸ್ ಕೊಡಬೇಕು ಇದರಿಂದ ಮೇಲಕ್ಕೆ ಹೋದಾಗ ಎರಡು ರೀತಿಯ ಸ್ಥಿತಿ ಉಂಟಾಗುತ್ತೆ ಇದರಿಂದ ಮೇಲಕ್ಕೆ ಸಹಸ್ರಾರಕ್ಕೆ ಹೋದವರಿಗೆ ಕೆಲವನ್ನೇ ಕೆಳಕ್ಕೆ ಬರುವುದೇ ಸಾಧ್ಯ ಇಲ್ಲ ಮತ್ತೆ ಕೆಳ ಬರುವುದಿಲ್ಲ ಅವನಿಗೆ ಎಂದೂ ಸೆಕ್ಸ್ ಸಾಧ್ಯವೇ ಇಲ್ಲ ಕೆಲವನ್ನೇ ಅಲ್ಲಿಂದ ಬೇಕಾದಾಗ ಕೆಳಗೆ ಮೇಲೆ ಹೋಗತಕ್ಕಂತಹ ಸಾಧ್ಯತೆ ಬರುತ್ತೆ ಅವರ ಪ್ರಕೃತಿಗೆ ತಂದ ಅವರು ಬಾಕಿಯಲ್ಲಿ ಸಾಂಸಾರಿಕ ಜೀವನದಲ್ಲೂ ಅಷ್ಟೇ ಆರಾಮಾಗಿರ್ತಾರೆ ಬೇಡ ಅಷ್ಟೇ ಸಾಧ್ಯವಾಗಿ ಊರ್ಧ ರೇಖಸ್ಥರಾಗಿ ಸ್ಪಿರಿಚುವಲ್ ವರ್ಡ್ ನಲ್ಲಿ ಹರಿತಾರೆ ಎರಡೂ ಸಾಧ್ಯವಾಗುವುದು ಇದೆ ಕೆಲವರಿಗೆ ಒಂದು ಮಾತ್ರ ಸಾಧ್ಯ ಇದು ಅದಿಲ್ಲ ಅಲ್ಲ ಎರಡು ವಿಧವಾದಂತಹ ಅದು ಅವರವರ ಪ್ರಕೃತಿಯನ್ನು ಹೊಂದಿಕೊಂಡಿರುವಂತಹ ನಮ್ಮ ಜಿಲ್ಲೆಯ ಒಬ್ಬರು ಈ ಅಂತರಂಗ ದರ್ಶನ ಪಡೆದಂತಹ ಒಬ್ಬರು ದೊಡ್ಡ ಚೀತನ ಇದ್ದಾರೆ ಅವರು ಇಪ್ಪತ್ತೈದನೇ ವರ್ಷದಲ್ಲಿ ಇಪ್ಪತ್ತೈದಲ್ಲ ಇವತ್ತೈದನೇ ವರ್ಷದಲ್ಲಿ ಅವರಿಗೆ ಅಂತರಂಗ ದರ್ಶನವಾಗಿ ಆತ್ಮ ಸಾಕ್ಷಾತ್ಕಾರ ಅವರ ಹೆಂಗತಿ ಇಪ್ಪತ್ತೈದು ವರ್ಷ ಒಂದು ಮದುವೆ ಇವರಿಗೆ ಮೂವತ್ತೈದು ವರ್ಷ ಈಗ ಅವರಿಗೆ ಎದು ನಲ್ವತ್ತು ವರ್ಷದಿಂದ ಅವರ ಉದೂತರಾಗಿದ್ದಾರೆ ಇಪ್ಪತ್ತೈದನೇ ವಯಸ್ಸಲ್ಲಿ ಅವರ ಹೆಂಡತಿಗೆ ಇಪ್ಪತ್ತೈದು ವಯಸ್ಸಾಗಿದ್ದಾಗ ಅವರಿಗೆ ಮೂವತ್ತೈದನ ವಯಸ್ಸಿನಲ್ಲಿ ಅವರಿಗೆ ಒಳಗಿನ ಬೆಳಕು ಕಂಡುಬಿಟ್ಟರು ಕಂಡು ಪೂರ್ತಿ ಸಹಸ್ರಹಾರದಲ್ಲಿ ಹೋಗಿ ಕೂತು ಈ ಕೆಳಗಿನ ಜೀವನ ಪ್ರಾಮಾಣಿಕತೆ ಅವರ ಹೆಂಡತಿ ಹತ್ರ ಹೋದರು ನಿನ್ನ ಆ ವಯಸ್ಸಿನ ಸಹಜವಾದ ಆಚೆ ಏನು ಅನ್ನೋದು ನನಗೆ ಗೊತ್ತಿದೆ ಆದರೆ ನಾನು ಅದನ್ನು ಎದುರಿಸಲಾರೆ ದಯವಿಟ್ಟಿನ ಕ್ಷಣಿಸಿದ್ವಿ ಇದನ್ನು ನೋಡಿದ ಅವರು ಶಿಷ್ಯೋಗರು ಅವರು ಮದುವೆಯಾಗಿ ಹತ್ತಿಪ್ಪತ್ತು ವರ್ಷದಲ್ಲಿ ನೋಡಿದ್ದಾರೆ ಇನ್ನು ನಾವು ಬ್ರಹ್ಮಚರ ಮಾಡೋಣ ಅಂತ ಅವ್ರಿಗೆ ತಿಳಿದ್ರು ನಾನು ಬ್ರಹ್ಮಚರ್ಯ ಪಾಲಿಸ್ ನಿರ್ಧಾರ ಮಾಡಿದ್ದೇನೆ ನಿಮ್ಗೆ ಅನುಮತಿ ಬೇಕು ಕೇಳಿದ ಅವರ ಏನ್ ಹೇಳುತ್ತ ಅವರು ನೀನು ಬ್ರಹ್ಮಚರಿಯ ಪಾಲಿಸಲಿಕ್ಕೆ ನನ್ನ ಅನುಮತಿ ಅಗತ್ಯ ಅಲ್ಲ ನಿನ್ನ ಹೆಂಡತಿ ಅನುಮತಿ ತಗೊಂಡು ಭಾರತ ರಾಷ್ಟ್ರೀಯ ಪಕ್ಷ ನನ್ನ ಯಾಕೆ ಹೇಳ್ತೀವಿ ನಿನ್ನ ಹೆಂಡತಿ ಅನುಮತಿ ಇದ್ದರೆ ನನ್ನ ಅನುಮತಿ ಅಗತ್ಯ ಇಲ್ಲ ನಿನ್ನ ಹೆಂಡತಿ ಅನುಮತಿ ಇಲ್ಲದೇ ನನ್ನ ಅನುಮತಿ ತಗೊಂಡು ಇಲ್ಲ ಅದನ್ನ ನಿನ್ನ ಹೆಂಡತಿಯ ಒತ್ತಿಗೆ ಹೇಳಿದ್ ನಿಮ್ಮ ಹೆಂಡತಿ ಒತ್ತಿಗೆ ತಗೊಂಡಿರ ಮತ್ತ ನಾನು ಮಾತಾಡಿದ್ದೇನೆ ಏನ್ ಹೇಳ್ಬೋದು ನನ್ನ ಹಾಗೆ ಅದಾಗ ಏನು ಮಾಡುವುದು ಅನ್ನೋದನ್ನ ಇನ್ನೊಂದು ಬರೋದಕ್ಕೆ ಕೇಳುವ ಅತ್ಯಂತ ಬರುವುದಿಲ್ಲ ಈಗ ನಿಮಗೆ ನನ್ನ ಕೇಳ ಅಗತ್ಯವಾಗ ನನ್ನ ಹಾಗೆ ಆಡಳಾಗ ನಿಮಗೆ ಒಳಗೊಂಡ ಪ್ರಶ್ನೆ ಬರುವುದಿಲ್ಲ ನೀವು ಬಂತಲ್ಲ ಅದಕ್ಕೆ ಇಷ್ಟೇ ಹೇಳ ಈ ಅಂತರಂಗದ ಸ್ಥಿತಿಯಲ್ಲಿ ಕುರಿತೋ ಸಂಚಾರ ತೆರಕೊಂಡು ಹೇರಕ್ಕೆ ಹೋದರೆ ಒಂದೊಂದು ಮೇಲೆ ಕೆಲಸಿಲ್ಲ ಕೆಲವೊಂದ್ರೆ ನೆಲಕ್ಕೆ ಕೆಳಕೆ ಒಂದೇ ತಾತೀ ಕೂಡ ಒಮ್ಮೆ ಒಂದು ಕೆಳಕೊಂಡು ನೆಲಕ್ಕೆ ಹೋಗಿ ಎರಡು ಸಾಧ್ಯವಾಗುತ್ತೆ ಅದು ಬೇರೆ ಬೇರೆ ಸಾಧಕಟ್ರೆ ಆಚಾರ ಒಂದ್ ಹೇಳ್ತಾರೆ ಸಾಧನೆ ಎರಡು ಮುಖ ಇದೆ ಅಂತ ಹಿಂದೆ ನಮ್ಮ ದೇಶದಲ್ಲಿ ಓದಿತ್ತು ಏನಂದ್ರೆ ಪ್ರತಿಯೊಬ್ಬರು ಸನ್ಯಾಸದಿಂದಲೇ ಮೋಕ್ಷ ಪದ ಇದೆ ಮೋಕ್ಷೇ ಇಲ್ಲ ಕೊಂಡ್ಲಾಗಿತ್ತು ಈವನ ಶಂಕರಗಳು ಈ ಮಾತಾರೆ ಗೃಹಸ್ಥರಿಗೆ ಮೋಕ್ಷೇ ಇಲ್ಲ ಸನ್ಯಾಸದಿಂದಲೇ ಮೋಕ್ಷ ಅಂತ ಹೇಳ್ತಾರೆ ಆಚಾರ್ಯ ಮತವನ್ನ ಹೇಳ್ತಾರೆ ಕೆಲವರಿಗೆ ಗೃಹ ಜೀವನದಿಂದಲೇ ಮೋಕ್ಷ ಕೆಲವರಿಗೆ ಸನ್ಯಾಸದಿಂದಲೇ ಮೋಕ್ಷ ಎಲ್ಲರಿಗೂ ಒಂದೇ ನಿಯಮ ಅಲ್ಲ ಗೃಹಸ್ಥ ಜೀವನದಿಂದಲೂ ಮೋಕ್ಷ ಪಡೆಯಬಹುದು ಸನ್ಯಾಸದಿಂದಲೂ ಮೋಕ್ಷ ಪಡಬಹುದು ಆದರೆ ಸನ್ಯಾಸಿಗಳಾಗಬೇಕಾದರೂ ಗೃಹರಾಗಬಾರದು ಗೃಹರಾಗಬೇಕಾದರೂ ಸನ್ಯಾಸಿಗಳಾಗಬಾರದು ಅಷ್ಟೇ ಯಾರ್ಯಾರ ಏನಾಗಬೇಕು ಅದೇ ಆಗಬೇಕು ಇದಕ್ಕೊಂದ್ರೆ ಇಲ್ಲದಕ್ಕೋಸ್ಕರ ಸಮಾಜ ತೊಂದರೆ ಆಗುತ್ತೆ ಮತ್ತು ಎರಡೂ ಸಾಧನೆಗಳು ಸಾಧ್ಯ ಪ್ರತಿಯೊಬ್ಬರೂ ಸನ್ಯಾಸದಿಂದಲೇ ಮೋಕ್ಷ ಪಡೆಯಬೇಕು ರಥಶೂನ್ಯ ಅಂತ ಅನ್ನುವ ಮಾತನ್ನ ಈ ಸಾಧನೆಯ ಒಳಗಿನ ಆ ಅಂತರಂಗದ ಬೇರೆ ಬೇರೆ ರೀತಿಯಲ್ಲಿ ಪ್ಯಾಚನ ಮುಂದೆ ಈ ರೀತಿಯಾಗಿ ಭಗವಂತನಿಂದ ಇಳಿದು ಮೂಲದಲ್ಲಿ ಇರತಕ್ಕಂಥದ್ದು ಮೂರು ಸತ್ವರಜಸ್ತ ಮೊಸರು ಏಕಾಯನ ವಿಫಲ ಪ್ರವೃತ್ತಿ ಮಾರ್ಗ ನಿವೃತ್ತ ಅದಕ್ಕೆ ಪ್ರವೃತ್ತಿಯ ಫಲ ಇಹರ ಬಾಹ್ಯ ಪ್ರಪಂಚದ ಲೌಕಿಕ ಸುಖವೇ ಸುಖ ಅದಲ್ಲರ ಅಂತರಂಗದ ಸುಖ ಯಾವನ್ನ ಅರಸಿಕೊಂಡು ಯಜೇವಲ್ಕರ ಜತೆಗೆ ಗಾಲು ಆ ಅಂತರಂಗದ ಸುಖ ಎರಡು ಸುಖವೇ ಇದ್ದರೆ ಎರಡು ಹಣ್ಣುಗಳು ಎರಡು ಹೊರಗಿಂದ ಇರುವಂತಹ ಹೊರಗಿನಿಂದ ಈ ಸುಖವೇ ಇಲ್ಲ ಸುಖ ಇರುವುದು ಒಳಗೆ ಅದನ್ನು ಅನುಭವಿಸೋದರ ಹೊರಗಿನ ವಸ್ತುಗಳನ್ನು ಬಳಸುವುದೇ ಆ ಹೊರಗಿನ ವಸ್ತುಗಳಿಂದ ನಮಗೆ ಸುಖ ಆಗಬೇಕು ಅಂದರೆ ಒಳಗಿನಿಂದ ಆದ್ರೂ ನಮಗೆ ಇಷ್ಟ ಅನಿಸ್ತದೆ ಅದು ಇಷ್ಟ ಅನಿಸ್ತದೆ ಇದ್ರೆ ಹೊಗಿನ ವಸ್ತು ಸುಖ ಪಡುವುದಿಲ್ಲ ಸುಖ ದುಃಖ ಇಟ್ ಇಸ್ ಮೆಂಟಲ್ ಕನ್ಸೆಟ್ ಯಾವುದರಿಂದ ಸುಖ ನಮಗೆ ಇಷ್ಟವಾದ್ರೂ ನಮಗೆ ಸುಖ ಪಡುತ್ತೆ ಅಷ್ಟೇ ಬೇಕಾದ ತ್ರಿಮೂಲ ತತ್ವ ರಜಸು ತಮ್ಮ ಸುಗು ನೇರುಗಳು ಪ್ರಕೃತಿ ಅನ್ನೋದು ನೆಲೆ ಪ್ರವೃತ್ತಿ ಸುಖ ನಿವೃತ್ತಿ ಸುಖ ಅನ್ನೋದು ಎರಡು ಹಣ್ಣುಗಳು ಒಂದು ಎರಡು ಮೂರು ಆಯಿತು ಚಟುರಸ ಈ ಎರಡು ಹಣ್ಣಿನಲ್ಲಿ ನಾಲ್ಕು ತರದ ರುಚಿ ಯಾವ್ದು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ರಸಗಳು ಪಂಚಶಿಖ ಇದಕ್ಕೆ ಐದು ಇದರ ಬೀರಲುಗಳಿವೆ ಬೀಳಲುಗಳ ಮನದಲ್ಲಿ ಆಲಮರಾಯಿತೀವಿ ಇದು ಮುಂದೆ ಎಲ್ಲಿಯೂ ಆಲಮರಾಗುತ್ತೆ ಅದಷ್ಟೇ ಮೂಲಾನ್ಯರು ಸಂತ ಮುಂದಿನ ಶೋಕದಲ್ಲಿ ಅಶ್ವಸ್ಥವಾಗಿ ಇದಕ್ಕಿಂತ ಆಲಮರವಾಗಿರುತ್ತೆ ಈ ಐದು ಬೀರಳುಗಳಿವೆ ಯಾವ್ದು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹೀಗೆ ಶಬ್ದ ತೊಗಲಿಗೆ ಸ್ಪರ್ಶ ಕಣ್ಣಿಗೆ ರೂಪ ನಾಲಿಗೆ ರಸ ಮೂಗಿಗೆ ಗ್ರಂಥ ಐದು ಇಂದ್ರಿಯಗಳಿಗೆ ಐದು ಷರಕಗಳು ಇವೇ ಈ ಮರದ ಐದು ದೇವರುಗಳು ಕ್ಷರಾತ್ಮ ಇದರ ಒಟ್ಟು ಫಾರ್ಮು ಆಕಾರ ಆರು ಮೊದಲುಗಳಲ್ಲಿ ಆರು ರೇವರ್ಸ್ಗಳಲ್ಲಿ ಇದು ಬರೆದಿದೆ ಅಂತ ಏನಾದ್ರು ಅಂದ್ರೆ ಒಟ್ಟು ಒಂದು ಕೊಂಡ್ರೆ ಆರೆ ಒಂದರಿಂದ ಆರು ಯಾವ ಅಸ್ತಿ ಜಾಯತೆ ವರ್ಧತೆ ವಿಭಿಣಮತಿ ಅಪಕ್ಷೀಯತೆ ರಷ್ಯತೆ ಇದಕ್ಕೆ ಷಡ್ ಭಾವ ಬೇಕಾದರೆ ಆರು ಮೊದಲು ಅಸ್ತಿ ಇದ್ದಾನೆ ಅಲ್ಲಿ ತಾಯಿಯ ಇದ್ದಾನೆ ಇನ್ನೊಂದು ರೂಪ ಪೂರ್ಣ ರೂಪದಲ್ಲಿ ಅವನು ಪ್ರಪಂಚ ಬರಲಿಲ್ಲ ಆದರೆ ಅವನು ಹಿ ಎಕ್ಸಿಸ್ಟ್ ಇಲ್ಲದೇ ಇದ್ದರೆ ಯಾವುದೂ ಆಗುವುದಿಲ್ಲ ಇದ್ದಾನೆ ಒಂದು ವಾತಾವರಣದಲ್ಲಿ ಇದ್ದಾನೆ ಇಲ್ಲ ತಾಯಿಯ ಇದ್ದಾನೆ ಇದು ಪ್ರಶಸ್ತಿ ಆಮೇಲೆ ಒಂಬತ್ತು ತಿಂಗಳ ಮೇಲೆ ಜಾಯತೆ ಹುಟ್ಟಿದ ಇದು ಎರಡನೇಷ್ಟೇ ಆಮೇಲೆ ವರ್ಧತೆ ಮಗು ಹುಟ್ಟುವಾಗ ಒಂದು ಮಳೆಯಾಯ್ತು ಅದು ಬೆಳೆ ಕೂಡ ಆಯಿತು ಒಂದರೆ ಅಡಿತು ಎರಡೂ ಬಡವಣಿಗೆ ಅತಿ ಜಾಯತೆ ವರ್ಧದೆ ಬೆಳೀತಾ ಬೆಳಿತಾ ವಿಪರಿಣಮತೆ ಬದಲಾಯಿತು ಹಲ್ಲಿ ಹಲ್ಲಂತು ಕೂದಲಿಲ್ಲ ಕುದು ಜಾಯತೆ ವರ್ಧದೆ ವಿಪರಿಣಮತೆ ಬೆಳೆಯುತ್ತು ಪೂರ್ತಿ ಕೂದಲು ಬಂತು ದಾರಿ ಮೀಸಿ ಬಂತು ಹಲ್ಲು ಬಂತು ಸೂರಕವಾಗಿ ಬೆಳೆಯಿತು ಆಮೇಲೆ ಅಪಕ್ಷೀಯತೆ ಮತ್ತೆ ಹಿಮುಖವಾಗಿ ಬೆಳೆದು ಶುರುವಾಯಿತು ಕೂದಲು ಗಿಡ ಆಯಿತು ಹಲ್ಲು ಉದಲು ಶುರುವಾಯಿತು ಹುಕ್ಕೂ ರಿಕಲ್ಸ್ ಬಳಿ ಶುರುವಾಯಿತು ಕೊನೆಗೆ ಆರ್ಮಿ ಸೇಜ್ ನಶಿಸಿ ಒಂದು ದಿವಸ ಕಣ್ಣು ಮುಚ್ಚಿದೇಪಿ ಬರುತ್ತೆ ಅಲ್ಲಿ ಹೋಗಿ ಬಂದಿಲ್ಲ ಆರು ಅಸ್ತಿ ಜಾಯತೆ ವರ್ಧೆ ವಿಪರಿಣಮತೆ ಅಪಕ್ಷೀಯತೆ ನಶತೆ ಆರು ಸ್ಟೇಜಸ್ ಆಫ್ ಲೈಫ್ ಇದ್ದು ಆರು ಹಡಕೆಗಳು ಪ್ಲೇಸ್ ಇದನ್ನೇ ಈ ಪ್ರಪಂಚ ಅಂದ್ರೆ ಷಡಾಫ್ ಮಾ ಅಂದರೆ ಇದಕ್ಕೆ ಸತ್ತ ಈ ಮರಕ್ಕೆ ಏಳು ತೊಗಟೆಗಳು ಅದು ಇರುತ್ತೆ ಮರದಲ್ಲಿ ತೊಗಟೆ ಅದು ಹೊರಬಾಗಿ ಅದಕ್ಕಿಂತ ಅದಕ್ಕಿಂತ ಕೊನೆಗೆ ತಿರುವ ಮಧ್ಯದಲ್ಲಿ ಅದ ಮೇಲೆ ಎಲ್ಲಾ ತೊಗಟೆಗಳು ಇರ್ತವೆ ಶೋ ತೊಗೊಳಿಸಲು ಇದಕ್ಕೆ ಏಳು ತೊಗಟಗಳು ಯಾವ್ದು ತೊಕ್ ಚರ್ಮ ಮಾಂಸ ರುದಿರ ಮಜ್ಜ ಮೇರು ಅಸಿ ಏಳು ಧಾತುಗಳಿಂದ ದೇಹ ಆಗುತ್ತೆ ಮೊದಲನೇದ್ದು ಅಪರ್ ಸ್ಕಿಮ್ ಮೇಲಿನಲ್ಲಿ ಅದು ಆ ಮೇಲಿನ ಲೇರ್ ತೆಗೆದು ಅದರ ಒಳಗಿನಿಂದ ಮತ್ತೊಂದು ಚರ್ಮ ಇದೆ ಆ ಮೇಲ ಲೇರ್ ತೆಗೆದು ಗ್ರಾಫಿ ಮಾಡ್ತಾರೆ ಅದು ಕೇಳಿದ್ರೆ ಸ್ವಲ್ಪ ಸ್ವಲ್ಪ ತುಂಬ ಕಾಣಿಸ್ಬೋದು ಅದ್ರ ಏನು ಅಪಾಯ ಇಲ್ಲ ಅದು ಮೇಲ ಲೇಯರ್ ಬರ್ತದೆ ಚರ್ಮವೇ ಸಿಗುವ ಮತ್ತೆ ಬರುವುದಿಲ್ಲ ಬೇರೆ ಚರ್ಮ ಆದ್ರೆ ಚರ್ಮ ಮೇಲಿನ ಲೇಯರ್ ತೆಗೆದ್ರೆ ಬರ್ತದೆ ಆ ಮೇಲ ಲೇರ್ ಅನ್ನೋದು ಅದರ ಒಳಗಿನಿಂದ ದಪ್ಪ ಚರ್ಮ ಇದೆ ಅವ್ನ ಚರ್ಮ ಅಂತ ಹೇಳ್ತಾರಲ್ಲ ಹಾಗೆ ಕೆಲವರಿಗೆ ಅತಿ ಚರ್ಮ ಇರುವುದು ದಪ್ಪದ ಇರುತ್ತೆ ಕೆಲವರಿಗೆ ತೆರಳು ದಪ್ಪ ಇರೋ ಇರುತ್ತೆ ಮೇಲಿನದ್ದು ತೆಳಗಿನದ್ದು ಅದರ ಒಳಗಿನ ದಪ್ಪದ ಚರ್ಮ ಆಮೇಲೆ ಅದರ ಒಳಗಿನ ಮಾಂಸ ಫ್ರೆಶ್ ಬ್ಲಡ್ ರುದಿ ಆಮೇಲೆ ಮಜ್ಜ ಅಂದ್ರೆ ಆಮೇಲೆ ಮೇದ್ ಸ್ನಾಯುಗಳು ಮೇರು ಅಂದ್ರೆ ಸ್ಯಾ ಮಜ್ಜ ಅಂತಂದ್ರೆ ಮ್ಯಾರೋಸ್ ನಮ್ಮ ಎರಡು ದಿನ ಒಳಗೆ ಮರ್ದು ಅಸ್ತಿ ಅಂದ್ರೆ ಮಜ್ಜ ಅಂದ್ರೆ ಮ್ಯಾರೋಸ್ ಅಸ್ತಿ ಅಂದ್ರೆ ಬೌಣ್ ಹೀಗೆ ದೇಹಗಳಾಗಿರತಕ್ಕ ಏಳು ಧಾತುಗಳೇ ಈ ಏಳು ತೊಗಡೆಗಳು ನರದು ಚಟು ಚರ್ಮ ಮಾಂಸ ರುಧಿರ ಮಜ್ಜ ಮೇರು ಅಸ್ಥಿ ಧಾತವಹ ಅಷ್ಟವಿಟಪ ಎಂಟು ಟೊಂಗೆಗಳು ಕೆಲ ಮುಖವಾಗಿ ಇಲ್ಲದ ಟೊಂಗೆಗಳು ಅದು ಎಂಟು ಯಾವ್ದಂದ್ರೆ ದೇವ ದಾನವ ಗಂಧರ್ವಾಹ ರಾಕ್ಷಸಾ ಹತ್ಯ ಪಿಶಾಚಾ ಕಿರಿಯನ್ಮಾನುಷ ದೇವ ಗಂಧರ್ವ ದಾನವ ದೇವತೆಗಳು ಗಂಧರ್ವರು ದಾನವರು ರಾಕ್ಷಸರು ಪಿಶಾಚಗಳು ಕಿರಿಯ ಪ್ರಾಣಿಗಳು ಸ್ಥಾವರಗಳು ಮತ್ತು ಮನುಷ್ಯರು ಇದು ಎಂತು ವಿಧದ ಪ್ರಾಣಿಗಳ ಎಂಟು ಟಿಸಿಲುಗಳು ದೇವ ಗಂಧರ್ವ ಮಾನವಹ ರಾಕ್ಷಸಾಸ್ತೆ ಪಿಶಾಚಾಸ್ತೆ ಕಿರಿಯನ್ನು ಮನುಷ್ಯ ತಸ್ಪುಶಃ ಈ ಎಂಥ ವಿಧದ ಜೀವ ಜಾತಕ ಇದರ ಬಂತು ಕಿರಿಯಕ್ಕು ಬಂದು ಕಿರಿಯ ಪ್ರಾಣಿ ಬಂದ್ರೆ ಪಕ್ಷಿಗಳು ಮೃಗಗಳು ಎಲ್ಲ ಬಂತು ತಸ್ಪುಶಃ ಹಾಗೆ ಸ್ಥಾವರಗಳು ಬಂತು ಗಿಡಗಳು ಮನುಷ್ಯರು ರಾಕ್ಷಸರು ಪಿಶಾಚಗಳು ಅವು ದೃಷ್ಟಜೀವಗಳು ಆಮೇಲೆ ಗಂಧರ್ವರು ಬಾಗವರು ದೇವರು ಹೀಗೆ ಎಂಟು ವಿಧವಾದ ಜೀವನ ಕುಸಿಲುಗಳು ಕೆಳಗೆ ಇಳಿದು ಬಂದು ಎಂಟು ಟಂಗ್ಗಳು ಒಂದರಿಂದ ಎಂಟು ತನಕ ಆಮೇಲೆ ಈ ನವಾಕ್ಷಹ ಒಂಬತ್ತು ಪೊಟರೆಗಳು ಆ ಮನದಲ್ಲಿ ಒಂಬತ್ತು ಪೊಟರೆಗಳು ಅಂದ್ರೆ ನಮ್ಮ ಇಂದ್ರಿಯ ಗೋಳಕಗಳು ಇವೆರಡು ಹನ್ನೆರಡು ಹೂಂಗೆರಡು ಬಾಯಿತೇ ಎರಡು ಆಮೇಲೆ ಕೆಳಗಿನಿಂದ ಮಣಮೂತ್ರ ದ್ವಾರಗಳು ಸೇರಿ ಒಂಬತ್ತು ಪೊಟರೆಗಳು ಸಾಮಾನ್ಯವಾಗಿ ಇದನ್ನ ಹನ್ನೊಂದು ಬಾಗಿಲುಗಳು ಅಂತ ಹೇಳ್ತಾರೆ ಒಂಬತ್ತು ಅಲ್ಲದೆ ಇನ್ನೆರಡು ಬಾಗಿಲುಗಳಿವೆ ಒಂದು ನಾಭಿ ಮಕ್ಕಳು ಇನ್ನೊಂದು ಈ ತಳೆಯ ನೇರ ಸಹಸ್ರಾರದಿಂದ ಮೇಲೆ ಹೋಗ್ತಕ್ಕಂತಹ ಒಂದು ಬಾಗಿಲಿದೆ ಅದು ಚಿಕ್ಕ ಮಕ್ಕಳಲ್ಲಿ ತಲೆಗೆ ಎಣ್ಣೆ ಹಾಕಿ ಸಿಕ್ಕುವಾಗ ತಾಯಿಂದು ಗೊತ್ತಾಗುತ್ತೆ ಅಲ್ಲಿ ಮೆತ್ತೆಗೆ ಇರುತ್ತೆ ಆಮೇಲೆ ದೊಡ್ಡದಾದ ಹಾಗೆ ಆ ಬಾಗಿಲು ಲಾಕ್ ಆಗಿಬಿಡುತ್ತೆ ಲಾಕ್ ಆಗಿ ಕುಕ್ಕೀಗಕ್ಕೂ ಕುಕ್ಕಿರೋದಿಲ್ಲ ಆ ಅಲ್ಲಿ ನಿಜವಾಗಿ ಆ ಮಾರ್ಗದಲ್ಲಿ ಹೋಗುವುದನ್ನ ಸಹಸ್ರ ಅಂತ ಆ ಮಾರ್ಗದಲ್ಲಿ ಹೋಗುವವರು ಮತ್ತೆ ಮರಳಿಗೆ ಹೋಗುದಿಲ್ಲ ಅಂತ ಅದು ನೇರ ಊಟ ಬರೋಕೆ ಹೋಗುತ್ತಂತಹ ಊಳ್ವರೆಲ್ಲ ಯಾವ್ದಾವೆಲ್ಲ ಹೋಗ್ತಾ ಇಂತ ಹೀಗೆ ಹನ್ನೊಂದು ಬಾಗಿಲು ಒಂಬತ್ತು ಪಟಳಿಗಳು ಒಂದು ದಶಕ್ಷದ ಹತ್ತು ಎಲೆಗಳು ಅದೇ ಹತ್ತು ಇಂದ್ರಿಯಗಳು ಐದು ಜ್ಞಾನೇಂದ್ರಗಳು ಐದು ಗರ್ಭೇಂದ್ರಗಳು ಇಲ್ಲಿಂದ ಒಂದರಿಂದ ಹತ್ತು ಇದೆ ಒಂದರಿಂದ ಹತ್ತು ಅಂದ್ರೆ ಒಂದು ಕುಡಿಸು ಎರಡು ಕುಡಿಸು ಮೂರು ಕುಡಿಸು ನಾಲ್ಕು ಕುಡಿಸು ಐದು ಕುಡಿಸು ಆರು ಕುಡಿಸು ಏಳು ಕುಡಿಸು ಎಂಟು ಕುಡಿಸು ಒಂದು ಕೊಡುವುದು ಹತ್ತು ಇಸಿಕಲ್ ಟು ಅದೇ ಐವತ್ತೈದು ಇದು ಒಟ್ಟು ಪ್ರಪಂಚದ ಇದನ್ನೇ ಊರ್ಧ್ವ ಮೂಲಂ ಅಧಶಾತಮ ನೇರ ಬೇರು ಅದರ ಅದರ ಆಸರೆ ನೆಲೆ ಮೂಲೆ ಇದೆ ಆ ನೆಲೆ ಇರ್ತಕ್ಕ ಅಂದ್ರೆ ಭಗವಂತ ಅವನು ಊರ್ಧ್ವ ನೀರಿರುವವನು ನಾನು ಮೊನ್ನೆ ಹೇಳಿ ದೇವರಿಗೆ ಗೊತ್ತಿಲ್ಲ ನಾವು ಕೈ ಮೇಲೆ ಮಾಡ್ತೀವಿ ಅವ್ರು ನೇರಿವುದನ್ನು ನೇರೇ ಇರಲಿಲ್ಲ ಎಲ್ಲಕ್ಕಿಂತಲೂ ನೆರೆಯುವವ ಅಂದ್ರೆ ಈ ಜೋವಾ ಎಲ್ಲವನ್ನೂ ಮೇಲೆ ಇರುವವ ಎಲ್ಲೆಡೆಯೂ ಇದ್ದರು ಎಲ್ಲಕ್ಕಿಂತ ಬೇರೆ ಆಗಿರುವವ ಅವನೇ ಅದರ ಮೂಲ ಅವನಿಂದ ಈ ಎಂಟು ಶಾಖೋಪಶಾಖ ಆಗಿ ಬೆಳೆದು ಬಂದದ್ದು ಈ ವಿಶ್ವ ನಮ್ಮ ಅಶ್ವತ್ಥ ವೃಕ್ಷ ಆದರೆ ತಮಗೆ ಹೇಳ್ತಾ ಬರೋದು ಅಶ್ವಥ ಅಂತಂದ್ರೆ ಇವತ್ತಿ ಇದೆ ಅಂತ ಗ್ಯಾರಂಟಿ ಇಲ್ಲ ಇದನ್ನೇ ಕಠೋಪನಿಷತ್ನಲ್ಲಿ ಯೇಶೋಶ್ವತ್ಥ ಸನಾತನ ಅಂತ ಊರ್ಧ್ವ ಮೂಲೋ ಅವಾಶ್ವಾಕಃ ಯಶೋಅಶ್ವಥ ಇದು ಸನಾತನವಾದ ಅಶ್ವತ್ಥ ಮರ ಅಂತ ಆದ್ರೆ ಅಶ್ವತ್ಥ ಅಂದ್ರೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲ ಆದರೆ ಸನಾತನ ಸನಾತನ ಅಂದ್ರೆ ಯಾವತ್ತೂ ಇರುವಂತದ್ದು ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲ ಆದರೆ ಎಂದೆಂದೂ ಇರುತ್ತೆ ಇಲ್ಲಿ ಹಾಗೆ ಅಶ್ವಥ್ ಪ್ರಾಹು ಅವ್ಯಯಂ ಹೇಗಾದ್ರೆ ಅಲ್ಲಿ ಇಲ್ಲದೇ ಅಶ್ವತ್ಥ ಆದ್ರೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲ ಎಂದರ್ಥ ಇದು ಪರಸ್ಪರ ವಿರುದ್ಧವಾದ ಶಬ್ದಗಳು ಈ ವಿರುದ್ಧವಾದ ಶಬ್ದಗಳಿಂದ ಹದ ಅರ್ಥವನ್ನ ಬಂದಿಸ್ತಾರೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲ ಆದರೆ ಎಂದೆಂದೂ ಇರುತ್ತೆ ಆದ್ರೆ ಏನರ್ಥ ಇದು ಇದರ ಸಬ್ಸ್ಟೆನ್ಸ್ ಎಂದೆಂದೂ ಇರುತ್ತೆ ಫಾರ್ಮ್ಸು ಯಾವ ಕ್ಷಣಕ್ಕೂ ಬದಲಾಗಬಹುದು ಆಕಾರ ಈಗ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇವಾಗಲ್ಲ ನಾವು ಪ್ರತಿ ಕ್ಷಣಕ್ಕೆ ಬದಲಾಗ್ತಾ ಇರ್ತೇನೆ ನಮಗೆ ಗೊತ್ತಾಗೋದಿಲ್ಲ ನಮ್ಮಲ್ಲಿ ಪ್ರತಿಕ್ಷಣ ನಮ್ಮ ಆಕಾರ ಬದಲಾಗ್ತಾ ಇದೆ ಆದ್ರೆ ತುಂಬಾ ಬದಲಾವಣೆ ಆಧಾರ ಯೌವನದಲ್ಲಿ ಬುಕ್ಕಿನಲ್ಲಿ ನಮಗೆ ಗಮನಿಸುತ್ತೇವೆ ವ್ಯತ್ಯಾಸ ಆದ್ರೆ ಪ್ರತಿಕ್ಷಣವೂ ರೂಪ ಬದಲಾಗ್ತಾ ಆ ಬದಲಾವಣೆ ಬಹಳ ಮೈನಲ್ ಚೇಂಜ್ ಆದ್ರೆ ನಮಗೆ ಗೊತ್ತಾಗುವುದು ಅದರಿಂದ ಪ್ರತಿ ಕ್ಷಣವೂ ಬದಲಾಗ್ತಾ ಒಂದು ಕ್ಷಣದಲ್ಲಿ ಇದ್ದ ಹಾಗೆ ಇನ್ನೊಂದು ಕ್ಷಣದಲ್ಲಿಲ್ಲ ಆದರೆ ಇದೇ ಇದೆ ನಿರಂತರವಾಗಿ ಇದೆ ನಾನು ಮೊನ್ನೆ ಹೇಳಿದೆ ಮರ ಮರ ಸುಟ್ಟು ಮರ ಸತ್ತಿದ್ದು ತಟ್ಟಿಗೆ ಆಯ್ತು ಬೆಂಕಿ ಉಳಿಸಿದೆವು ಭೂ ಆಯ್ತು ಬುದಿಯನ್ನ ಗಿಡಕ್ಕೆ ಹಾಕಿದವು ಗುಲಾಬಿ ಆಯ್ತು ಹೋಗುವುದಿಲ್ಲ ಅದು ಏನ್ ಮಾಡಿ ನಾಶ ಇದ್ದೇ ಇರುತ್ತೆ ಅದು ಅಗೆಯ ಅದು ಸನಾದನ ಅದ್ರಲ್ಲಿ ಬರ್ತಂತ ಫಾರ್ಮ್ಸ್ ಉಂಟಲ್ಲ ಅದು ನಿರಂತರ ಬದಲಾಗ್ತಾ ಅದಕ್ಕೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಮುದ್ರ ಅನ್ನೋ ಇದ್ದೇ ಇದೆ ಆದರೆ ಸಮುದ್ರದ ತೆರೆಗಳು ತೆರೆಗಳು ನಿಂತ ಮೇಲೆ ಸ್ನಾನ ಮಾಡುವುದು ಅಂತ ಹೋದ್ರೆ ಹಾಗೆ ಹಾಗೆ ಅದು ತೆರೆಗಳು ತೆರೆಗಳು ನಿರಂತರ ಇದ್ದಾವೆ ತೆರೆಗಳು ಇಲ್ಲದಿರುವ ಸ್ಥಿತಿ ಇಲ್ಲ ಅದು ಸನಾತನ ಎಂದೂ ಹೇಳ್ತಾರೆ ಆದರೆ ತೆರೆಗಳು ನಾಶ ಆಗ್ತಾ ಇವೆ ಆದ್ರೆ ತೆರೆ ಇಲ್ಲದ ಸ್ಥಿತಿ ಅಂತಿಲ್ಲ ಹಾಗೆ ಈ ಪ್ರಪಂಚ ಹುತ್ತೇ ನಾಶ ಆಗುತ್ತೆ ಅದ್ರಿಂದ ಪ್ರಪಂಚ ಇಲ್ಲದ ಕಾಲ ಅಂತಿಲ್ಲ ನಿರಂತರವಾಗಿ ಹುಟ್ಟುತ್ತೆ ನಾಶವಾಗುತ್ತೆ ಒಂದು ನಾಶ ಮತ್ತೊಂದು ಹುಟ್ಟುತ್ತೆ ಒಂದು ಆಕಾರ ಹೋದೆ ಈ ಒಂದು ಆಕಾರ ಬರುತ್ತೆ ಅದರಿಂದ ಅದು ಸನಾತನ ಆದರೆ ಅಶ್ವತ್ಥ ನಾಳೆ ಇದ್ದ ಗ್ಯಾರಂಟಿ ಇಲ್ಲ ಆದ್ರೆ ಯಾವ ಇರುತ್ತೆ ಅದನ್ನೇ ಯಶೋ ಶ್ರೋ ಸತನ ಇಲ್ಲಿ ಅವ್ಯಕ್ ಇದೆ ಕಠೋಪನಿಷತ್ನಲ್ಲಿ ನಚಿ ಶಿವೋ ಭಾವ ಮರ್ತ್ಯೇಂದ್ರ ಯಾವುದ್ ಜಲಯಂತ ಅತಿಸಿತ ಮಲ್ಪನೀಯ ತವಯೋ ಭಾವ ತ ವಿತ್ನ ಕರ್ಪಣೀಯ ಮನುಷ್ಯ ಲಪ್ಸ್ಯಮಿತ್ತೇತ್ವ ಶೋಭಾವ ಶೋ ಅಭಾವಃ ಶೋ ಅಂದ್ರೆ ನಾಳೆ ಅಶ್ವಥ ನಾಳೆ ಇದೆಯಾ ಇನ್ನು ಹೋಗುತ್ತಿಲ್ಲ ಅಂತಹ ಸುಖಭಾಗೋಸ್ಕರ ನಿನ್ನ ಹತ್ರ ನಾನು ಯಾಕೆ ಹೊರಗೆ ಅಂತ ನನಸಿಕೆ ಯಮನ ಹತ್ರ ಬೇಕಾದ್ರು ಕೊಡ್ತೇನೆ ಕೇಳು ನಿನಗೆ ಸಂಪತ್ತು ಎಷ್ಟು ಬೇಕೋ ಸಂಪತ್ತು ಯಾವುದೇ ಸಾಮ್ರಾಜ್ಯ ಒಡೆತನ ದೀರ್ಘ ಜೀವನ ಏನು ಬೇಕಾದ್ರೆ ಕೇಳೋ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾನೆ ನೀನು ಏನು ಕೊಟ್ಟರು ಅದಕ್ಕೆ ನೀನು ನಿಜವಾಗಿ ನೀನು ನೀನು ಯಾರು ನೀನು ಹುಡ್ತೀರ ನೀನು ಕೊಡುವವರು ಕಸಿದುಕೊಳ್ಳಲಿಕ್ಕೆ ಕೊಡುವ ಹಾಗೂ ಸಾಯಿಸುವವ ನೀನು ಆದ್ರಿಂದ ನನಗೆ ಸಾವಿರದ ಸ್ಥಿತಿ ನೀನು ಕೊಡುವುದು ಯಾವುದೂ ಬೇಡ ನೀನು ಏನು ಕೊಟ್ಟರು ಇವತ್ತು ಕೊಟ್ಟು ನಾಳೆ ಹೋಗುವಂತ ಸಾಧ್ಯ ಶಾಶ್ವಕಾಲ ಶೋ ಅಭಾವ ಅದೇ ಎಷ್ಟು ಬೇಕಾದಷ್ಟು ದುಡ್ಡು ಕೊಡ್ತೇನೆ ನೀನು ಯಾವ ದೇವರ ಹಣೆಗಳು ಬರಲಿಲ್ಲ ಅಂತಾನೆ ನವಿತ್ತೈನ ತರ್ಪಣೆಯುವ ಮನುಷ್ಯ ಬಹಳ ಸುದ್ದವಾದ ನಾನ್ ನಾನು ಬಯಸುವಷ್ಟು ದುಡ್ಡು ಕೊಡುವ ದೇವರು ಯಾರು ಇದ್ರ ಬರ್ಲತ್ತಾರೆ ಯಾಕೆ ನೀನು ಎಷ್ಟು ಕೊಡ್ತೀನಿ ನೀವ್ ಎಷ್ಟು ಕೇಳ್ತಿ ನೀನು ಎಷ್ಟು ಕೊಡ್ತೀನಿ ಅದಕ್ಕೊಂದು ಸಹೆ ತಿಳಿಸಿ ಎಷ್ಟು ಕೊಡ್ತೀನಿ ನೋಡೋಣ ನೀನು ಎಷ್ಟು ಕೊಡ್ತೀವಿ ಅದಕ್ಕೊಂದು ಸನ್ನೆ ಸೇರಿಸ್ತೀನಿ ನಾನು ಬಲದಲ್ಲಿ ಎಡದಲ್ಲ ಬಲದಲ್ಲಿ ಒಂದು ಸಹ ಸೇರ್ತು ಅದು ಕೊಟ್ಟು ಮತ್ತೊಂದನೆ ಸೊನ್ನೆ ಎಷ್ಟು ಅಂತ ಅನಂತ ಸಲಹೆಗಳು ತಿಳ್ಕೊ ನೀನು ಎಷ್ಟು ಕೊಟ್ಟರೆ ಅದಕ್ಕೆ ಒಂದು ಸನ್ನೆ ತೆರೆಸಿ ಕುತ್ಕೊಡ್ತೀನಿ ನೀನು ಕೊಡಿ ಸಾಧ್ಯ ಉಂಟು ಆದ್ರೆ ನವಿತ್ತೆಯನ್ನ ತರ್ಪಣೆಯುವ ಮನುಷ್ಯ ನಮಗೇನು ನಮ್ಮ ಕೈಯಲ್ಲಿ ಕಾತಿರದಿದ್ದಾಗ ನಾವು ನೋಡ್ತೇವೆ ನಿರುದ್ಯೋಗದಲ್ಲಿ ಹುಡುಗರು ಒಂದು ನೂರೈವತ್ತು ರೂಪಾಯಿ ಸಿಕ್ಕಿದ್ರೆ ತಿಳಿದ್ರೆ ಸಾಕು ನೂರು ರೂಪಾಯಿ ಸಿಕ್ಕಿದ್ರೆ ಸಾಕು ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತ ನೂರು ರೂಪಾಯಿ ಸಿಕ್ಕಿದಾಗ ಏ ಅವ್ರಿಗೆಲ್ಲ ಒಂದ್ ಸಾವಿರ ಎರಡು ಸಾವಿರ ನಮ್ ಎರಡು ನೂರು ರೂಪಾಯಿ ಅಂತ ತಿಳಿದೇನು ಮಾಡುದು ಅವ್ರಿಗೆ ನೂರು ರೂಪಾಯಿ ಸಾಕೊಂಡು ಅಲ್ಲ ತಪ್ಪು ಹೇಳ ಸಿಕ್ಕಿದಾಗ ಏನ್ ಸ್ವಾಮಿ ಅವರು ತಿಂಡ್ ಹತ್ತಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ನಾಯಕ ಅವರು ವೈಭವ ನಾವೇ ಒಂದ್ ಸಾವಿರ ಅಂತ ಐದು ಹತ್ತಾರು ಅಲ್ಲ ಸಾವಿರದ ಲಕ್ಷಾರ್ಥಿ ಮುಂದೆ ನಮ್ದು ಏಳು ಹಸಿರ ಲಕ್ಷ ಸಿಕ್ಕಿದ್ದು ಅವ್ರು ಅವ್ರು ನಿನ್ನೇನು ಹೇಳದೇನು ಲಕ್ಷ ಲಕ್ಷೇ ಇಲ್ಲ ನಿಲ್ಲೇ ಹೇಳಾಮಿ ಹಾ ಕೋಟಿ ದೀಶನ ಅದೇ ಹತ್ತು ಕೋಟಿ ನೂರು ಕೋಟಿ ಐದು ಕೋಟಿ ಅದರ ಮುಂದೆ ನಮಗೆ ಒಂದು ಕೋಟಿ ಯಾವ ಲೆಕ್ಕ ಅದ್ರ ಯಾವ್ದು ಲೆಕ್ಕ ಇನ್ನೊಂದ್ಸಲ ಸೇರಿಸ್ತಾನೆ ಹೋಗುದು ಆ ಲೆಕ್ಕಕ್ಕೆ ಪಣ ಇಲ್ಲ ಅದಕ್ಕೋಸ್ಕರ ನಿನಗೆ ಕಂಟೆಂಟ್ ವಿತ್ ವಾಟ್ ಅವರ್ ಯು ಹ್ಯಾಂಟು ನೀವು ಹೆಚ್ಚಿರುವ ನಿನ್ನಲ್ಲಿ ಇದ್ದದ್ದು ನಿನ್ನೇ ಹೇಳಿದ್ದರೆ ಖುಷಿ ಕೊಡೋದಿಲ್ಲ ನಾವು ನನಗಂತ ಅವ್ನು ಹೆಚ್ಚು ನೋಡೋಣ ಯಾರು ದುಃಖ ಬಡುವುದು ನೀವು ಈಗ ನಿನ್ನೆ ಇದ್ದರ ಬಗ್ಗೆ ತೃತ್ಯ ಇಲ್ಲ ನನ್ನ ತರ ಯೋಜನೆ ಬರೋದು ನನ್ನಲ್ಲಿ ಇಡಿದ್ರೆ ಏನು ಅಡಿಲ್ವಲ್ಲ ಅದೇ ಅದು ಎಲ್ಲ ದುಃಖ ಕೊಡೋದು ಇದು ಉಂಟು ಸರ್ತೋಷ ಬಯ ಯಾವ್ದು ಕಂಟೆಂಟ್ ಏನಾದ್ಯಕ್ಕೆ ಏನಿದೆ ಅದನ್ನು ಸುಖವಾದ ಬಗ್ಗೆ ಯಾವ್ದು ಇಲ್ಲ ಅದರ ಬಗ್ಗೆ ದುಃಖ ಕೊಡ್ತಾ ಕೊಟ್ಟಿದ್ದೀನಿ ಇರದೇ ದೊಡ್ಡ ಬಗ್ಗೆ ನೀನು ಕೋಟಿ ದೀರ್ಯಂತ ಹತ್ತು ಕೋಟಿ ಇಲ್ಲ ಹತ್ತು ಕೋಟಿ ನೂರು ಕೋಟಿ ಇಲ್ಲ ನೂರು ಕೋಟಿ ಅವರಾದ್ರೆ ಸಾವಿರ ಕೋಟಿ ಇಲ್ಲ ಸಾವಿರ ಕೋಟಿ ಅನಿರ್ತಾದ್ರೆ ಹತ್ತು ಕೋಟಿ ಇಲ್ಲ ಯಾವತ್ತೂ ಒಂದು ಸಂಘ ಸೇರಿಸಿಕೊಂಡು ತೃಪ್ತಿ ಪಡಬಹುದು ತೃಪ್ತಿ ಬರುವಂತಹ ವಿಧಾನ ದಿಸ್ ಇಸ್ ಸೈಕಾಲಜಿ ಯಾವುದೇ ಇದೆಯೋ ಅದರನ್ನು ಎಂಜಾಯ್ ಮಾಡಿ ಇರೋದೇ ಬಗ್ಗೆ ಮರತಾ ಅದಕ್ಕೆ ಎಂಟ ಇಲ್ಲ ಇವತ್ತಿನ ನಾಗರಿಕತೆ ಮನುಷ್ಯನಿಗೆ ತೀರ ಅಗತ್ಯವಾದಂತಹ ಹೂವುಗಳನ್ನೆಲ್ಲ ಪ್ರಲೋಭನೆಯನ್ನು ಕೊಟ್ಟು ಅದೆಲ್ಲವೂ ನೆಸೆಸಿಟಿ ಆಗಿ ನಮಗೆ ಒಂದು ವಾಷಿಂಗ್ ಮೆಷಿನ್ ಒಂದು ಫ್ರಿಜ್ ಒಂದು ಟಿವಿ ಒಂದು ಕಾರ್ ಇದು ಲಕ್ಷೆಲ್ಲ ಹೆಚ್ಚಿಸಿಕೊಂಡಷ್ಟು ಅತ್ಯಪ್ತಿಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಹಿಂದಿನವರು ಕಂಡುಕೊಂಡ ಸತ್ಯ ಏನ್ ಮಾಡ್ತಾರೆ ಟಿವಿ ಮುಂದೆ ಅತ್ಯೃಪ್ತಿಯನ್ನು ಬಳಸುತ್ತೆ ಇದನ್ನು ತಗೊಳ್ಳಿ ಮಹಾ ಖುಷಿ ಆಗುತ್ತೆ ದಿನಕ್ಕೆ ಬೇರೆ ಎರವತ್ತು ಎರಡು ಕಾರ್ಯಕ್ರಮಕ್ಕಿಂತ ಹೆಚ್ಚು ಎರವತ್ತು ಇಂತಹದ್ದು ತಗೊಂಡು ನಿಮ್ ಹಳ್ಳಬಳ ಹೋಗುತ್ತೆ ಮದುವೆ ತಗೊಂಡು ಹಾಗೆ ನನ್ನ ಮುಖ ಕಚ್ಚು ನೀವು ಅಪರಾಧಿ ಮದುವೆ ಹೋಗಿ ತಗೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿ ಒಂದು ಸೆಕೆಂಡ್ಗೆ ಹತ್ತು ಸಾವಿರ ರೂಪಾಯಿಯನ್ನು ನಮ್ಮ ಬಲೆಯ ಮೇಲೆ ಹಾಕಿ ಮಾಡುವುದು ಅಷ್ಟು ನಾವು ಹೀಯಲ್ಲಿ ಕೊಡುವ ಸುತ್ತ ನಾವು ಕೊಟ್ಟು ಅದನ್ನು ತಗೊಂಡು ಅವರನ್ನ ದೊಡ್ಡ ನಾವು ಹುಲಾಗಿದ್ದೇವೆ ಹೀಗೆ ಅನಗತ್ಯವಾದ ಅಗತ್ಯ ನನಗೆ ಪ್ರಮೆ ನಮ್ಮ ಮೊದಲದಲ್ಲಿ ಹುಟ್ಟಿಸಿ ಕೇವಲ ಮನುಷ್ಯ ಅತೃಪ್ತಿಯನ್ನ ಮತ್ತಷ್ಟು ಬೆಳಸಿಕೊಳ್ಳುವ ಒಂದು ನಾಗರಿಕ ಜೀವನ ಪದ್ಧತಿಯನ್ನು ನಾವು ಇವತ್ತು ಬೆಳೆಸಿಕೊಂಡಿದ್ದೇವೆ ಪ್ರಾಚೀನ ಇದು ಸುಖರ ದಾರಿಯಲ್ಲ ನನಗೆ ತೃಪ್ತಿ ಬೇಕೋ ಭಿ ಕಂಟೆಂಟ್ ಹೀಗೆ ಈ ಜೀವನದಲ್ಲಿ ಒಳಗೆ ಏನಿದೆ ನಮ್ಮ ಬಳಿ ಏನಿದೆ ಪೂರ್ವಭೂಮಿ ಶ್ವೇಚಕರ್ಮ ನೃಪ್ತಿ ಪಡತಕ್ಕಂತಹ ಈ ಪ್ರಪಂಚ ನಾಳೆ ಇದೆ ಅಂತ ಭಾವತಿ ಇಲ್ಲ ಇವತ್ತು ಎಲ್ಲ ಇದ್ರು ಕೂಡ ಅದು ಖಾಯವಾಗಿ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಕೃಷ್ಣ ಹೇಳ ಇದ್ದಾಗ ಸುಖಪಡು ಇಲ್ಲದೇ ಇದಾಗಲೂ ಖುಷಿ ಪಡುವುದು ಇದ್ದಾಗಲೂ ಖುಷಿ ಪಡುವುದು ಇಲ್ಲದೇ ಇದ್ದಾರು ಅಷ್ಟೇ ಖುಷಿಯಿಂದ ಇರಲಿಕ್ಕೆ ಕಲಿ ಇಲ್ಲದೇ ಇದ್ರೆ ಇಲ್ಲಿ ಡಿಪ್ರೆಸ್ ಮೆಂಟಲ್ ಡಿಪ್ರೆಷನ್ ತರಕಾರಿ ಅನಿತು ಇದ್ದು ಹೋದಾಗ ಬದುಕು ದುರ್ಭರವಾಗಿರುತ್ತೆ ಹೋಲಾಗಲೂ ಇದ್ದಾಗಲೂ ಒಂದೇ ರೀತಿಯಲ್ಲಿ ಇರುವಂತಹ ಮನಸ್ಥೈರ್ಯವನ್ನು ನಡೆಸಿಕೋ ಅದಕ್ಕೋಸ್ಕರ ಈ ಪ್ರಪಂಚದ ಚಿತ್ರ ಎಲ್ಲ ಕೊಡುವುದು ಹೀಗೆ ಊರ್ ಭೂಮೂಲಂ ಅಶಿಶಾಖಂ ಅಶ್ವತ್ಥಂ ರಾಹುಳ ನಿವ್ ಆ ಮರ ಎಲ್ಲ ಆಯ್ತು ಆ ಮರದಲ್ಲಿ ಹಿಂದೆ ಹತ್ತು ಹಿಂದಿಗಳ ಎಲೆ ಹೇಳ್ತೀವಿ ಇವ್ರು ಬೇರೆ ಎಲೆ ಹೇಳ್ತಾರೆ ಕೃಷ್ಣ ಕೃಷ್ಣ ಈ ನಾನಾತ್ಮಕ ಪ್ರಪಂಚವನ್ನು ಮುಂದೆ ರೂಪಾತ್ಮಕ ಪ್ರಪಂಚ ಪ್ರಪಂಚ ಹೇಳ ನೇಮ್ ಅಂಡ್ ಫಾರ್ಮ್ ಈ ಫಾರ್ಮ್ ನಾವು ನೋಡಿದಿವಿ ಒಂದ್ ಮರ ಇದಕ್ಕೆ ಎಲೆಬೆರೆ ನೇಮ್ಸ್ ನಾಮತ್ನ ಪ್ರಪಂಚವೇ ಎಲೆ ಅಂತ ಆ ಎಲೆ ಎಲೆಯಪಂಚದ ಏನು ಕೃಷ್ಣ ಹೇಳಿದ ಅನ್ನೋದನ್ನ ನಾಳೆ ದಿವಸ ನೋಡೋಣ ನಮ್ಮ ಕಲ್ಪನೆ ಏನಿರಬೇಕು ಅನ್ನೋದನ್ನ ಕೃಷ್ಣ ಹೇಳಿದ ವೃಕ್ಷ ಇದು ಅಶ್ವತ್ಥ ವೃಕ್ಷ ಇದರಲ್ಲಿ ಮೂಲ ಭಗವಂತ ಅದರ ಬೇರುಗಳ ತ್ರಿಗುಣಗಳು ಅದರ ಶಾಖೋಪ ಶಾಖಿಗಳ ಹೀಗ ಜಾತ್ರೆಗಳು ಕೆಳ ಕೆಳಕ್ಕೆ ಕೆಳಕ್ಕೆ ಇಳಿದು ಬಂದಿರತಕ್ಕಂಥ ದೇವ ಗಂಧರ್ವ ಧಾನವಾಹ ರಾಕ್ಷಸಾಸ್ಥ ವಿಶಾಶಾಸ್ತ್ರ ಹಿರಿಯನ್ ಮಾನಸ ದೇವತೆಗಳು ಒಂದು ಗುರು ಅವರಿಗಿಂತ ಕೆಳಗಿನ ಸ್ಥಳದಲ್ಲಿ ಋಷಿ ಗಂಧರ್ವರು ಅದಕ್ಕಿಂತ ಕೆಳಗಿನ ಸ್ಥಳದಲ್ಲಿ ಮನುಷ್ಯರು ಅದಕ್ಕಿಂತ ಕೆಳಗಿನ ಸ್ಥಳದಲ್ಲಿ ಪ್ರಾಣಿಗಳು ಅದಕ್ಕಿಂತ ಕೆಳಗಿನ ಸ್ಥಳದಲ್ಲಿ ಅಂದ್ರೆ ಇವಲ್ಯೂಷನ್ ನಲ್ಲಿ ಕೆಳಗಿನ ಸ್ಥಳದಲ್ಲಿ ಸ್ಥಾವರಗಳು ಪ್ಲಾಂಟೇಶನ್ ಚರಣ ಇಲ್ಲದ ಸ್ಥಿರ ಜೀವಗಳು ಇನ್ನೂ ಕೆಳಕ್ಕೆ ಹೋದ್ರೆ ದೈತ್ಯ ದಾನಗಳು ಅಂದ್ರೆ ಅವು ಭಗವಂತನಿಂದ ದೂರಕ್ಕೆ ತರಿದ ಜೀವಗಳು ಈ ಮರಗಳು ಭಗವಂತನಿಂದ ದೂರ ಸರಿ ಭಗವಂತನ ಕಡೆಗೆ ಹೋಗ್ತಾ ಇಲ್ಲ ನಿಂತಲೇ ನಿಂತವು ಆದರೆ ಅವು ತಿರುಗಿ ಬಿಟ್ಟ ಭಗವಂತನ ಕಡೆಗೆ ಹೋಗಬಹುದು ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಚಕ್ರದಲ್ಲಿ ವೃಕ್ಷಗಳು ಅಂದ್ರೆ ಕೆಳಗೆ ನೇಡನ್ನಲ್ಲಿ ಇರತಕ್ಕ ಮನುಷ್ಯ ಅಂತಕ್ಕಂಥವನು ಜಲಿಸಲಿರ್ತಕ್ಕ ಅದರಿಂದ ಕೆಳಗೆ ಇರತಕ್ಕಂಥ ಚಕ್ರ ಮುಂದಕ್ಕೆ ಹೋದ್ರೆ ಅವು ನೇರಕ್ಕೆ ಹೋಗಬೇಕಾದವು ವೃಕ್ಷಗಳ ಸಿಡಿ ಉರ್ಧುಮುಖ ಆದರೆ ದೈತ್ಯರು ದಾನವರು ಯಕ್ಷರು ರಾಕ್ಷಸರು ರಾಕ್ಷಸರು ಮತ್ತು ಪಿಶಾಚಿಗಳು ನೀವು ಭಗವಂತನಿಗೆ ಬೆನ್ನು ಹಾಕಿದಾಗಿರವು ಆದ್ರಿಂದ ಎಷ್ಟು ದೂರ ಹೋದ್ರೆ ಅಷ್ಟು ಭಗವಂತರಿಂದ ದೂರ ಹೋಗುದು ಅದರ ಹೋಗುವ ಪ್ರಶ್ನೆ ಇಲ್ಲ ಸರ್ಕಲ್ ಅಲ್ಲ ಅವರು ದೂರ ಹೋದಷ್ಟು ಭಗವಂತನಿಂದ ದೂರವೇ ಹೋಗುದು ಅವರು ನಾವು ಮುಂದಕ್ಕೆ ಹೋಗ್ತಾ ಇದ್ದಾರೆ ಮುಂದಕ್ಕೆ ಹೋಗ್ತಾರೆ ಮುಂದಕ್ಕೆ ಹೋಗುವುದಾದ್ರೆ ಭಗವಂತನ ಹಿಂದಕ್ಕೆ ಹೋಗುದು ಆದ್ರಿಂದ ಭಗವಂತನಿಂದ ದೂರವೇ ಹೋಗ್ತಾ ಇರುವುದರಿಂದ ಅದಕ್ಕಿಂತ ಕೆಳಗಿನ ಸ್ಥಳದಲ್ಲಿ ದೈತ್ಯ ದಾನವರು ಅದಕ್ಕಿಂತ ಕೆಳಗೆ ರಾಕ್ಷಸರು ಅದಕ್ಕಿಂತ ಕೆಳಗಿರತಕ್ಕಂಥ ಜೀವ ಜಾತ್ರಗಳನ್ನು ವಿಶಾಚಗಳು ಎಂದು ಬರೀತಾರೆ ಇವೆಲ್ಲ ಜೀವಗಳು ಹೀಗೆ ಎಂಟು ಶಾಪೋಕ ಶಾಖಿಗಳಾಗಿ ಬೆಳೆದವು ಅದರಲ್ಲಿ ಮರಗಳು ನೇರಕ್ಕೆ ಹೋಗುವ ಸ್ವಭಾವದವುಗಳು ಮನುಷ್ಯ ಕೆಣಕ್ಕೆ ಹೋಗುವ ಸ್ವಭಾವದವ ಅಂತ ಒಂದು ಪ್ರಾಣಿಗಳು ಮೇಲಕ್ಕೂ ಇರೋ ಕೆಣಕೂ ಇಲ್ಲ ಅವರದ್ದು ರಿಜಾಂಟಲ್ ಮೂಮೆಂಟ್ ಇದು ಬಹಳ ಸ್ವಾರಸ್ಥ ಇದು ಅವರ ಜೀವದ ಗತಿಯಲ್ಲಿಯೂ ಹೌದು ಸ್ವಭಾವದಲ್ಲಿಯೂ ಹಾಗೆ ನೋಡಿ ಈಗ ಮನುಷ್ಯ ಮರಕ್ಕೆ ಅದರ ಅದರ ಸ್ಪಂದನವೇ ಉದ್ದಮ ಮುಖ ಮನುಷ್ಯ ನಿರ್ಮುಖವಾಗಿ ಬೆಳೆಯುವುದಲ್ಲ ಕೆಳಮುಖವಾಗಿ ಬೆಳೆಯುವುದು ಮರಗಳು ನಿರ್ಮುಖವಾಗಿ ಬೆಳೀತಾವೆ ಅದೇನು ಮನುಷ್ಯ ಮೇಲಕ್ಕೆ ಬರೆಯುವುದು ಎರಡ ನಾಲ್ಕು ಯಾವಾಗ ಮೇಲೆ ಆಕಾಶ ಮೇಲೆ ಹೋಗುದು ಎರಡಿಗೆ ಹೋಗ್ತಾನೆ ಹಾಗೆಲ್ಲ ನೋಡಿ ಮರಗಳ ಗತಿ ಊರ್ ಊರ್ಧ್ವಮುಖ ಸಹ ಅಂತ ಹೇಳ್ತಾರೆ ಮರಗಳಿಗೆ ಅದರ ಗತಿ ಅದರ ಜೀವನ ಕ್ರಮ ನೋಡಿ ಅದಕ್ಕೆ ಆಹಾರ ಹಾಕಬೇಕ ಕಾರ್ಯದಲ್ಲಿ ಹಾಕುದು ಅದ್ರ ತಲೆಯಲ್ಲಿ ಎಲೆಗಳಿಗೆ ಹಾಕಿದ್ರೆ ಸೊಂಗೆ ತಿಸಿರುಗಳಿಗೆ ಹಾಕಿದ್ರೆ ಅವುಗಳಿಗೆ ಆಹಾರ ಸಿಗುವುದಿಲ್ಲ ಮತ್ತೆ ಹಾಕಬೇಕು ಗುಡದಲ್ಲಿ ಬೇರೆ ಹಾಕಿದ್ರೆ ಮೇಲಕ್ಕೆ ಹೋಗುತ್ತೆ ಬೇರೆ ನೀರು ಹಾಕಿದ್ರೆ ಅದು ಸೊಂಗೆ ತಿಸಲುಗಳಿಗೆ ಎಲೆಗಳಿಗೆ ಎಲ್ಲಕ್ಕೆ ತಂದ್ರೆ ಅಂದ್ರೆ ಕೆಳಗಿನಿಂದ ಆಹಾರ ಕೊಟ್ಟರೆ ಮೇಲಕ್ಕೆ ಹೋಗುವ ಮನುಷ್ಯನ ಕತೆ ನೋಡಿ ಅವನಿಗೆ ಇಲ್ಲಿ ಹಾಕಿದ್ರೆ ಇಲ್ಲಿ ನೀವು ಕೆಳಕು ನೇಲಕ್ಕೆ ಹೋಗದೆ ತಲೆ ತಟ್ಟಿಗೆ ಹೋಗಬೇಕು ಜಾಕ್ಟ್ರ ಹೋಗಬೇಕು ಅದ್ರ ನೆಚ್ಚಿಗೆ ಅದು ತಿಂದದ್ದು ಕೆಳಕ್ಕೆ ಹೋಗಬೇಕು ಮನುಷ್ಯನಿಗೆ ತಿನ್ನದ್ ಕೆಳಕ್ ಹೋಗ್ಬೇಕು ಮರಗಳಿಗೆ ತಿಂದದ್ದು ಮೇಲಕ್ಕೆ ಹೋಗಬೇಕು ಅದಕ್ಕೆ ಅವರ ಉತ್ಸವದ ಸಹ ಅಲಾಕ್ಷ ನಾವು ಹಾಕೋದು ಮನುಷ್ಯನಿಗೆ ಬರೆಯ ಬುದ್ಧಿ ಅಸೇ ಅಲ್ಲ ತಿಂದದ್ದು ಕೆಳಕೆ ಹೋಗುದು ಕೆಳಕ್ಕೆ ಹೋದ್ರೆ ಬದುಕೋದು ಮೇಲೆ ಹೊಡೆದ್ರೆ ಬದುಕೋ ಅದ್ರಿಂದ ಇಲ್ಲಿಂದ ಕೆಳಕ್ಕೆ ಹೋಗ್ಬೇಕು ಪ್ರಾಣಿಗಳಿಗೆ ಅವುಗಳಿಗೆ ಬಾಯಿಯಲ್ಲಿ ತಿಂದದ್ರು ಮಾರಾತರ ಹೊಂಟು ತಿರೋತಃ ಅಂತ ಅವು ಕೆಳಕುದಿಲ್ಲ ಕಲಿ ಹೋಗುದು ಹುರಿ ಹೋಗುದು ಅವು ಹೊಟ್ಟೆ ಹೊರಿದಾಟಿ ಬಾಯಿಗೆ ಹೊಟ್ಟೆಗೆ ಹೊರಿದಾಂಟಲ್ಲ ಅದ್ರಿಂದ ಪ್ರಾಣಿಗಳಿಗೆ ಹೊರಿದಾಂಟಲ್ಲಾಗಿ ಹೋಗುತ್ತೆ ಅವು ತಿರೆಯ ಸ್ವತಃ ಮನುಷ್ಯ ತಿಂದದ್ದಕ್ ಹೋಗ್ಬೇಕು ಮರ ತಿಂದದ ಮೇಲಕ್ ಹೋಗ್ಬೇಕು ಅದ್ರಿಂದ ಮರದ ಗತಿ ಅವಾಗಲೂ ಉರ್ಭಮುಖ್ರು ಮನುಷ್ಯನ ಗತಿ ಯಾವಾಗಲೂ ಅಧಮುಖಲು ನೀನು ತಿಂದರೂ ನಿನ್ನ ಹಣೆ ಬರಹಕ್ಕೆ ಕೆಳಕೆ ಹೋಗಬೇಕು ಮೇಲೆ ಹೋದ್ರೆ ನಿಮ್ಗೆ ಬದುಕೋಲ್ಲ ನಿನ್ನ ಎಲ್ಲ ಗತಿಯು ಅಧಮುಖ ಈ ಜೀವ ಜಾತದ ಬೆಳವಣಿಗೆಯನ್ನು ತಿಳಿಸಿ ಆಮೇಲೆ ಈ ಮರಕ್ಕೆ ಎಲೆಗಳು ಯಾವುದು ಅಂತ ಎಲೆಗಳು ಯಾವುದು ಅಂತ ಅಂದಾಗ ಚಂದಾಂತಿ ಎಷ್ಟೇ ಬರ್ಣಾನಿ ಎಷ್ಟೇ ಇದಕ್ಕೆ ಎಲೆಗಳು ಅಂತಂದ್ರೆ ವೇರಗಳು ಈ ಮರದ ಎಲೆಗಳು ಉಂಟು ಈಗೊಂದು ಸ್ವಾರಸ್ಯ ಮರ ಹೋದ ಮೇಲೆ ಕೂಡ ಉಳಿಯುವ ಎಲೆ ನೀವು ಒಂದು ಕಥೆ ಕೇಳಿದ್ದೀರಿ ಏನು ಅಂದ್ರೆ ಪ್ರಳಯ ಕಾಲ ಪ್ರಳಯ ಕಾಲದಲ್ಲಿ ಏನೂ ಏನೂ ಇಲ್ಲ ಏನೇನು ಇಲ್ಲದೇ ಇದ್ದಾಗ ಒಂದು ಆಳದ ಎಲೆ ಇತ್ತು ಆ ಆಳದ ಎಲೆ ಭಗವಂತ ಪುಟ್ಟ ಮಗುವಾಗಿ ಮಲಗಿತ್ತ ಅಂತ ಕಥೆ ಆಲದ ಎಲೆಯ ಮೇಲೆ ಮಲಗಿ ಇದರ ಶಿಶುಳೆ ಯೋಜಂತ ಹೇಳ ಆನಂದವಾಗಿರುತ್ತೆ ಹಾಡು ಹಾಗೆಂದ್ರೆ ಏನು ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಏನೂ ಇರಲಿಲ್ಲ ನಾಸದಾಸಿ ನೋಸದಾಸಿ ತದಾನಿ ನಾಸಿ ಧ್ವಜೋಪನೋಯತ್ ಜಗತ್ತಿನಲ್ಲಿ ಸತ್ತು ಇರಲಿಲ್ಲ ಅಸತ್ತು ಇರಲಿಲ್ಲ ಲೋಕಗಳಿರಲಿಲ್ಲ ಆಕಾಶವೂ ಇರಲಿಲ್ಲ ಏನೇನೂ ಇರಲಿಲ್ಲ ಪ್ರಳಯ ಕಾಲ ಸತ್ತು ಇರಲಿಲ್ಲ ಅಸತ್ತು ಇರಲಿಲ್ಲ ಹಾಗಂದ್ರೆ ಎಂಥದ್ದು ಇದ್ದದೂ ಇರಲಿಲ್ಲ ಇಲ್ಲದೇ ಇದ್ದದ್ದು ಇರಲಿಲ್ಲ ಅಂತಂದ್ರೆ ಅದನ್ನು ಹೇಳ್ಬೇಕು ಇರದೇ ಇದ್ದದ್ದು ಇರಲಿಲ್ಲ ಅಂತ ಹೇಳಬೇಕು ಉಂಟು ಸಂಶಯ ಸತ್ತೂ ಇರಲಿಲ್ಲ ಸತ್ತು ಅಂದ್ರೆ ಇರುವಂತಹದು ಇದ್ದು ಇಲ್ಲ ಇರದೇ ಇದ್ದದ್ದು ಇದೆ ಇರದೇ ಇದ್ದದ್ದು ಇದೆ ಅಂತ ಯಾರು ಸಂಶಯ ಯಾಕೆ ಹೇಳ್ಬೇಕು ಉಪರಿಷತ್ನಲ್ಲಿ ವೇದದಲ್ಲಿ ಹಾಗಲ್ಲ ಸತ್ತು ಅಂದ್ರೆ ಏನ್ ಗೊತ್ತೋ ಸತ್ತು ಅಂದ್ರೆ ಇದ್ದದ್ದು ಅಲ್ಲ ಕಣ್ಣಿಗೆ ಕಾಣುವಂಥದ್ದು ಅಸತ್ತು ಅಂದ್ರೆ ಇವರೇ ಇದ್ದದಲ್ಲ ಕಣ್ಣಿಗೆ ಕಾಣದಂಥದ್ದು ಸತ್ತು ಅಂದ್ರೆ ಎ ಥಿಂಗ್ ಅಟ್ ಹಾರ್ಮ್ ಅಸತ್ತು ಅಂದ್ರೆ ಎ ತಿಂಗ್ ವಿಧೌಟ್ ಫಾರ್ಮ್ ಅಂದ್ರೆ ಮಣ್ಣು ನೀರು ಬೆಂಕಿ ಇದು ಯಾಕೆಂದ್ರೆ ಅದಕ್ಕೆ ಫಾರ್ಮ್ ಇದೆ ಮಣ್ಣು ಕಾಣುತ್ತೆ ನೀರು ಗಣಿ ಕಾಣುತ್ತೆ ಬೆಂಕಿ ಕಣ್ಣಿ ಗಾಳಿ ಆಕಾಶ ಅಸತ್ತು ಯಾಕೆಂದ್ರೆ ಇಟ್ ಹ್ಯಾಸ್ ನೋ ಫಾರ್ಮ್ ಕಣ್ಣಿಗೆ ಕಾಣದಂತಹ ವಸ್ತು ಅದನ್ನ ಅಸತ್ತು ಅಂತ ಸಂಸ್ಕೃತದಲ್ಲಿ ಅಸತ್ತು ಅಂತ ಹೇಳಿದ ನಾವು ಇಲ್ಲದೆ ಅಂತ ತಿಳ್ಕೊಳ್ತಾರೆ ಸಂಸ್ಕೃತದಲ್ಲಿ ಈ ಶಬ್ದಗಳನ್ನ ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಮಜಲು ಪ್ರಯೋಗ ಮಾಡ್ತಾರೆ ಕಣ್ಣಿಗೆ ಕಾಣುವುದು ಸತ್ತು ಕಣ್ಣಿಗೆ ಕಾಣೋದು ಅಸತ್ತು ಕಣ್ಣಿಗೆ ಕಾಣುವುದೂ ಇರಲಿಲ್ಲ ಕಣ್ಣಿಗೆ ಕಾಣದೂ ಇರಲಿಲ್ಲ ಅಂದ್ರೆ ಏನ್ ಹೇಳಿದಾಗು ಮಣ್ಣು ಇರಲಿಲ್ಲ ನೀರು ಇರಲಿಲ್ಲ ಬೆಂಕಿಯೂ ಇರಲಿಲ್ಲ ಗಾಳಿಯೂ ಇರಲಿಲ್ಲ ಆಕಾಶವೂ ಇರಲಿಲ್ಲ ಿಲ್ಲ ಅಂದ್ರೆ ಏನಿರಬೇಕ ಮತ್ತೆ ಇದು ಒಳ್ಳೆ ಕಟ್ಟಡ ಇದೆ ಆಕಾಶ ಇದೆ ಇದು ಇಲ್ಲ ಅಂತ ಕಟ್ಟೋದು ಯಾವ್ದಾದ್ರೂ ಆಶ ಅಂದ್ರೆ ಇಲ್ಲದಿರುದಲ್ವಾ ಏನು ಇಲ್ಲದೇ ಇರುವುದು ಇದೆ ಏನು ಇಲ್ಲದೇ ಇರುವುದಿಲ್ಲ ಏನೂ ಇದೆ ಅಂತ ಆಯಿತು ಎಷ್ಟು ಗೊಂದಲಗಳು ನೋಡಿ ಆಕಾಶ ಇಲ್ಲ ಅಂದ್ರೆ ಏನೂ ಇದೆ ಅಂತ ಆಯ್ತು ಏನೂ ಇಲ್ಲ ಆಕಾಶವೂ ಇಲ್ಲ ಈಗ ನಾನು ನಿನ್ನೆ ಮೊನ್ನೆ ಮಾತು ಈಗ ನಮಗೆ ವೇದ ಆಕಾಶವೂ ಇರಲಿಲ್ಲ ಕೊಡೆಯ ಕಾಲದಲ್ಲಿ ಅಂದ್ರೆ ಏನು ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಥಿಯರಿ ಆಫ್ ರಿಗೇಟಿವಿಟಿ ಇದೆ ಫಿಲಾಸಫಿಯಲ್ಲಿ ಒಂದು ಥಿಯರಿ ಆಫ್ ಟ್ರಿಯೇಟಿವಿಟಿ ಇದೆ ಕಷ್ಟ ಏನು ಅಂದ್ರೆ ಈ ಗೊತ್ತಿದ್ದವರಿಗೆ ಐನ್ಸ್ಟೈನ್ ಥಿಯೇಟಿವಿಟಿ ಗೊತ್ತಿದೆ ೈನ್ ಥಿಯಾಫ್ ರಿಲೇಟಿವಿ ಗೊತ್ತಿರುವ ಏಳಿದ್ದಾರೆ ಗೊತ್ತಿಲ್ಲ ಇವರು ಅವರನ್ನು ಒಯ್ಯೋದು ಅವರನ್ನು ಒಯ್ಯೋದು ಅಂದ್ರೆ ಎರಡನ್ನು ತಿಳ್ಕೊಂಡು ಎಂತಹ ಒಂದು ಹೊಸ ಅಪೂರ್ವವಾದ ಬೆಳಕನ್ನು ನಾವು ಜಗತ್ತಿಯಲ್ಲಿ ಕೊಡಬಹುದು ಇದು ಒಂದು ಥಿಯೋರಿ ಆಫ್ ರಿಲೇಟಿವಿ ಎರಡು ತರದ ಆಕಾಶ ಇದೆ ಒಂದು ಆಕಾಶ ರಿಲೇಟಿವ್ ಯಾವುದಕ್ಕೆ ಸೃಷ್ಟಿಗೆ ಸಾಪೇಕ್ಷವಾಗಿರತಕ್ಕಂತಹ ಆಕಾಶ ಆತ್ಮನ ಆಕಾಶ ಸಂಭೂತಃ ಆಕಾಶ್ ವಾಯು ವಾಯು ರಗ್ನಿ ಅಗ್ನೇ ಲಾಭ ಇದು ಆಕಾಶ ಹುಟ್ಟಿದು ಅಂತ ಹೇಳ್ತಾರೆ ಆಕಾಶ ಹುಟ್ಟುವುದೇ ಹಾಗೆ ಆಶ ಅಂದ್ರೆ ಸ್ಪೇಸ್ ಅಷ್ಟೇ ಆದರೆ ಅದು ಹುಟ್ಟುವುದೇ ಹಾಗೆ ಅದಕ್ಕೆ ಒಂದು ಸಾಪೇಕ್ಷವಾದ ಆಕಾಶ ಇದೆ ಅದು ಸೃಷ್ಟಿ ಸಾಪೇಕ್ಷ ಅದು ಹುಟ್ಟಿದು ಅದು ಯಾವ ಆಕಾಶ ವಾತಾವರಣ ಅಟ್ಮಾಸ್ಫಿಯರ್ ಅದನ್ನ ಆಕಾಶ ಅಂತಾರೆ ಅದು ಸೃಷ್ಟಿಯಿಂದ ನಿರ್ಮಾಣವಾಗುವುದು ಯಾವ ವಾತಾವರಣದಲ್ಲಿ ಈ ಸೃಷ್ಟಿ ಸಾಪೇಕ್ಷವಾಗಿ ಅಲ್ಟ್ರಾವಯೊಲೆಟ್ ರೇಸ್ ತುಂಬಿದೆಯೋ ಯಾವುದು ಕಣ್ಣಿಗೆ ಕಾರಣದ ನೀಲವರ್ಣದಿಂದ ತುಂಬಿದೆಯೋ ಅದು ಹುಟ್ಟಿದ್ದು ಅದು ಪ್ರಳೆಯ ಕಾಲದಲ್ಲಿ ಅಲ್ಟ್ರಾವಯೊಲೆಟ್ ರೇಸೇ ಇಲ್ಲ ಅದನ್ನ ಅವರು ಆಕಾಶ ಹುಟ್ಟಿದವು ಆ ಆಕಾಶ ಅಷ್ಟೇ ಅಲ್ಲ ನಿರಮಳವಾದಂತಹ ಮಹಾಕಾಶ ಸ್ಪೇಸ್ ಇದೆ ಅದು ಎಂದೆಂದೂ ಇದೆ ಆದರೆ ಪ್ರಳಯ ಕಾಲದಲ್ಲಿ ಈ ಅಲ್ಟ್ರಾವಯೊಲೆಟ್ ರೇಸ್ ತುಂಬಿರತಕ್ಕಂತಹ ಅತೀತ ದೀಮದಿಂದ ತುಂಬಿರುವ ವಾತಾವರಣ ಇರಲಿಲ್ಲ ಅಟ್ಮಾಸ್ಫಿಯರ್ ಇಲ್ಲ ಅದ್ರಿಂದ ಆಕಾಶ ಉಳಿದ ಇವೆಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ವೇದದ ಉಪನಿಷತ್ತುಗಳ ಮಾತು ವಿಜ್ಞಾನವನ್ನು ಓದಿದವರಿಗೆ ಹೆಚ್ಚು ಸುಲಭವಾಗಿ ಅರ್ಥ ಆಗುತ್ತೆ ಹೆಚ್ಚು ಸಹಜವಾಗಿ ಅರ್ಥ ಆಗುತ್ತೆ ಹೆಚ್ಚು ಕನ್ವಿನ್ಸಿಂಗ್ ಆಗುತ್ತೆ ನನಗೆ ಇವತ್ತಿಗೂ ಒಂದು ನನಗಿದೆ ಮುಂಬೈಯಲ್ಲಿ ಒಂದು ಪ್ರಸಂಗ ನಡೆಯಲಿ ಅಲ್ಲಿ ವಿಶ್ವೇಶ್ವರಯ್ಯ ಹಾಲ್ನಲ್ಲಿ ಇಂತಹದೇ ಒಂದು ಸುಂದರವಾದ ಹಾಲು ನೀವು ನೋಡಿ ಬೊಪ್ಪ ತುಂಬಾ ಸುಂದರವಾದಂತಹ ಸಹಭಾವನ ಅಲ್ಲಿ ಒಮ್ಮೆ ಉಪನಿಷತ್ತಿನ ಬಗ್ಗೆ ಒಂದು ಮಾತಾಡಿದ್ದು ಅಲ್ಲಿ ನನ್ನ ಹೆಸರು ಮಾಡುತ್ತೆ ಆಟೋಮಿಕ್ ಎನರ್ಜಿ ಅಲ್ಲಿ ಅಲ್ಲಿ ಚೀಫ್ ಸ್ಯಾಂಟಿಸ್ಟ್ ಆಗಿರುವ ಒಬ್ಬರು ಕನ್ನಡಿಗ ಉಪನ್ಯಾಸಕ್ ಬರ್ತೇವೆ ಬರ್ತಿದ್ದವರು ಕೊನೆ ದಿವಸ ನನ್ನ ಮಾತನಾಡುತ್ತಿದ್ದು ಅವರು ಒಂದು ಮಾತು ಹೇಳಿದ್ರು ನನಗೆ ಇವತ್ತಿಗೂ ಅದನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ ಮರೆಯಲು ಸಾಧ್ಯ ಇಲ್ಲ ಏನು ಬಹಳ ಹೃದಯ ಸ್ಪರ್ಶಿಯಾದ ಮಾತು ಅವ್ರಿಗೇನು ಹೇಳಿದ್ರು ನಾವು ಸೈನ್ಸ್ ಅನ್ನು ಓದಿದವು ವಿಜ್ಞಾನಿಗಳು ಮತ್ತು ನಾನು ತುಂಬಾ ವಿಜ್ಞಾನವನ್ನು ಓದಿರತಕ್ಕಂತಹ ದೊಡ್ಡ ಭಾವನೆ ಇತ್ತು ಆದರೆ ಉಪನಿಷತ್ಕಾರದ ಋಷಿಗಳ ವಿಜ್ಞಾನದ ಮುಂದೆ ನಮಗೇನು ಅಲ್ಲ ಈಗ ಗೊತ್ತಾಯ್ತು ಅವ್ರು ಹೇಳಿದ ನಾನು ದೊಡ್ಡ ವಿಜ್ಞಾನಿ ನಾನು ಈ ದೇಶದ ಒಬ್ಬ ಸೈಂಟಿಸ್ಟ್ ಅಂತ ತಿಳ್ಕೊಂಡಿದ್ದೆ ಆದ್ರೆ ನಿಮ್ಮ ಉಪನಿಷತ್ತಿನ ವಿಜ್ಞಾನ ಕೇಳಿದ ಮೇಲೆ ನಮ್ಮ ವಿಜ್ಞಾನ ಏನೂ ಅಲ್ಲ ನಾನು ಇನ್ನು ವಿಜ್ಞಾನ ಕಲಿಯುವ ವಿದ್ಯಾರ್ಥಿ ನಾನು ಇನ್ನೂ ಕಲಿಯಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ದಯವಿಟ್ಟು ಪ್ರತಿ ವರ್ಷ ಮುಂಬೈಗೆ ಬನ್ನಿ ಉಪನಿಷತ್ತಿನ ವಿಜ್ಞಾನ ನಮ್ಗೆ ಹೇಳಿ ನಮ್ಮ ವಿಜ್ಞಾನ ಇಷ್ಟು ದೊಡ್ಡ ವಿಜ್ಞಾನ ನಮ್ಮ ದೇಶದ ಪ್ರಾಚೀನ ವಿಷಯಗಳು ಕೊಟ್ಟಿದ್ದುರಲು ಗೊತ್ತಿರೋದೇ ನಾವು ಬದುಕುತ್ತಾ ಇದ್ದೇವೆ ಇದು ಎಂತಹ ಶೋಚನೀಯ ದುರಂತ ಹಾಗೆ ಆ ಕೊಡುಗೆ ಹಿಂಜಿನವರು ಈ ವಿಚಿತ್ರವಾದಂತಹ ಮಾತ್ರ ಹೇಳ್ತಾರೆ ಯಾವುದೂ ಇರಲಿಲ್ಲ ಮತ್ತೆ ಏನಿತ್ತು ಇನ್ನೂ ವಿಚಿತ್ರ ಪ್ರಳಯ ಸಮುದ್ರ ಅಂತ ಹೇಳ್ತಾರೆ ಅಲ್ಲಿ ಯಾವುದೂ ಇರಲಿಲ್ಲ ಮಣ್ಣು ಇರಲಿಲ್ಲ ನೀರು ಇರಲಿಲ್ಲ ಮತ್ತೆ ಸಮುದ್ರ ಇತ್ತು ಮನೆಯಾಗಿರಬಹುದು ನೀರು ಇರಲಿಲ್ಲ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಯಾವುದೂ ಇವರೇ ಇರತಕ್ಕಂತಹ ಸ್ಥಿತಿಯಲ್ಲಿ ಪ್ರಳಯ ಕಾಲದಲ್ಲಿ ಏನಿತ್ತು ಪ್ರಳಯ ಸಮುದ್ರ ಇತ್ತು ಇದು ಹಾಗೆ ಸಮುದ್ರ ನೀರಲ್ವಾ ನೀರು ಹಾಗೆ ನೀರು ಇರು ನೀರು ಇರಬೇಕು ಅಂದ್ರೆ ಸಮುದ್ರ ಇರಬೇಕಾದ್ರೆ ಹೇಳ್ಬೇಕಲ್ಲ ಈಗ ಮಣ್ಣು ಎಲ್ಲ ನೀರು ಇಲ್ಲ ಸಮುದ್ರ ಇರುವುದೇ ಹೇಗೆ ಸಮುದ್ರ ಇರುವುದೇ ಇಲ್ಲಿ ಇದೆಲ್ಲ ಪ್ರಾಚೀನದ್ದು ಗೊಂದಲ ತಲೆ ಕೂಡ ಇಲ್ಲ ಇದು ತಲೆ ಹರಡಿದೆ ಇದು ನಮರೇ ಇರುವುದು ಒಳ್ಳೆಯದು ಒಂದು ತೀರ್ಮಾನ ಮಾಡಿಬಿಡ್ತೇವೆ ನಾವು ಯಾಕೆಂದ್ರೆ ನಮಗೆ ಅರ್ಥವಾಗಲಿಲ್ಲ ಅನ್ನೋದೊಂದು ಒಪ್ಪುಗಳಿಗೆ ನಾವು ತಯಾರಿ ಆಗುದಿಲ್ಲ ನಮಗೆ ಅರ್ಥವಾಗುದಿಲ್ಲ ಅಂದ್ರೆ ನಮಗೆ ಇನ್ಕರ್ಟ್ ಆಯ್ತು ಅದಕ್ಕೆ ನಮಗೆ ಅರ್ಥ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು ನಾವು ಸೇವೆ ತಡೆ ಆಗ್ತಾ ಅರ್ಥ ಇಲ್ಲ ತಡೆ ಇಲ್ಲ ಬಿಡ ಇಲ್ಲ ಅಂದ್ರೆ ಅವ್ರು ಏನು ಇರಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ಮೂಮೆಂಟ್ ನಲ್ಲಿ ತಮಾಸಿ ತಮಸ ಗುಳ್ಳ ಏನು ಇರಲಿಲ್ಲ ಆದರೆ ಎಲ್ಲ ನೀರು ನೀರೇ ನೀರು ತುಂಬಿತ್ತು ಮೊದಲು ಏನು ಹೇಳಿದ್ರು ಕಣ್ಣಿಗೆ ಕಾಣುವ ಮಣ್ಣಿಲ್ಲ ನೀರಿಲ್ಲ ಬೆಂಕಿ ಇಲ್ಲ ಮತ್ತೆ ಸಲಿಲಂ ಸರ್ವನಾ ಇಡಂ ಬರೇ ನೀರೇ ನೀರು ತುಂಬಿತ್ತು ಪ್ರಲಯ ಕಾವನ ಅಂದ್ರೆ ಏನು ಈ ನೀರು ಏನು ಗೊತ್ತೋ ನಮ್ಮಲ್ಲಿ ಬಹಳ ವಿಚಿತ್ರವಾದ ಸಂಕೇತಗಳು ಇದನ್ನ ನಾವು ಬಳಸ್ತೇವೆ ಸೃಷ್ಟಿಯ ಪೂರ್ವ ಸಿದ್ದತೆಯನ್ನು ಸಲೀಲಾ ಅಂತಾರೆ ನೀರು ಅಂದ್ರೆ ಸೃಷ್ಟಿಯ ಪೂರ್ವ ಸ್ಥಿತಿ ಅಂದ್ರೆ ಸೃಷ್ಟಿಯ ಪೂರ್ವ ಸ್ಥಿತಿಯಲ್ಲಿ ಇರತಕ್ಕಂತಹ ಪ್ರಕೃತಿ ಈಗ ನೀವು ಒಂದು ಕಲ್ಪನೆ ಮಾಡಿ ಈ ಭೂಮಿ ಸಿಡಿದು ಹೋಯಿತು ಸಿಡಿದು ಇದರ ಒಂದೊಂದು ಪರಮಾಣು ಆಕಾಶದಲ್ಲಿ ಚೆಲ್ಲಿ ದುಡ್ಕೊಳ್ಳಿ ಆಗ ಭೂಮಿ ಕಾರತ ಭೂಮಿಯಲ್ಲಿ ಎಷ್ಟು ಪ್ರಮಾಣಗಳು ಅವೆಲ್ಲ ಒಂದಕ್ಕೊಂದು ಬೇರ್ಪಟ್ಟು ಆಕಾಶದಲ್ಲಿ ವಾತಾವರಣದಲ್ಲಿ ಇದ್ರೆ ಇಡೀ ಭೂಮಿಯ ಎಲ್ಲಾ ಪ್ರಮಾಣಗಳು ವಾತಾವರಣದಲ್ಲಿ ಇದೆ ಅದು ಏನೂ ಅದೇ ಒಂದಕ್ಕೊಂದು ಸೇನೆ ದೊಡ್ಡ ಗೋಡ ಕೋಟಿ ಕೋಟಿ ಅದರ ಮೇಲೆ ಬಂದಿರಬಹುದು ಅಂದ್ರೆ ಏನು ಈ ಎಲ್ಲಾ ಹಣುಗಳು ತಿಳಿದು ಆಕಾಶದಲ್ಲಿ ತುಂಬಿ ಬಿಡುತ್ತಾರೆ ಇಲ್ಲ ಏನು ಇಲ್ಲ ಅಂದ್ರೆ ಆ ಪರಮಾಣುಗಳ ಸಮುದ್ರ ಇದೆ ಅದನ್ನೇ ಅವರು ಸೃಷ್ಟಿಯ ಪೂರ್ವ ಸ್ಥಿತಿ ಸೃಷ್ಟಿಯ ಸನ್ನಾಹವನ್ನ ನೀರು ಅಂತಾರೆ ಅದು ಸೃಷ್ಟಿಯ ಸೂಕ್ಷ್ಮ ಸಮುದ್ರ ಅದು ಪರಮಾಣುಗಳ ಸಮುದ್ರ ನೀರಿನ ಸಮುದ್ರ ಅಲ್ಲ ನಮ್ಮಲ್ಲಿ ಯುವತಿಗೂ ಕೂಡ ಸಾಮಾನ್ಯವಾಗಿ ಒಂದು ಸೃಷ್ಟಿಯ ಸಂಕೇತವಾದಾಗ ಒಬ್ಬ ಒಬ್ಬ ಹೆಣ್ಣು ಗರ್ಭಿಣಿಯಾದಾಗ ಅವಳಿಗೆ ನೀರು ನಿಂತಿತು ಅಂತಾರೆ ನೀರು ನಿಲ್ಲುವುದಂತ ಸೃಷ್ಟಿಯ ಸನ್ನಾಹ ಅದನ್ನೇ ಅವರು ಈ ಬ್ರಹ್ಮಾಂಡದ ಸೃಷ್ಟಿಗೆ ಗರ್ಭಧಾರಣೆ ಅಂತ ಅನ್ನುವುದನ್ನು ಸೃಷ್ಟಿಯ ಪೂರ್ವ ಸ್ಥಿತಿಯನ್ನ ಸಲೀಲಮಾಯಿತು ಸರಿ ಸರಿ ಒಪ್ಪಾ ಹೇಳಿ ಹೀಗೆ ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ ಇಲ್ಲಿ ಮರ ಹೋಯಿತು ಇರೀ ವೃಕ್ಷ ಹೋಯಿತು ಶಬ್ದ ನಾಶವಾಗಲಿಲ್ಲ ನಾದನಾಶ ಆಗಲಿಲ್ಲ ವೇದ ನಾಶವಾಗಲಿಲ್ಲ ವೇದ ಅಂದ್ರೆ ದೃಷ್ಟಿಯ ಆರಂಭದ ಮೆಸೇಜ್ ಕೊಡತಕ್ಕಂತಹ ಭಗವಂತನನ್ನು ಸೂಚಿಸುತ್ತ ತಬ್ದ ರಾಶಿ ಆ ಶಬ್ದಗಳ ನಾಶವಾಗುವುದಿಲ್ಲ ಆ ಶಬ್ದಗಳೇ ಮರದ ಎಲೆಗಳು ಆ ಎಲೆಗಳು ಉಳಿದವು ಆ ಶಬ್ದಗಳಿವೆ ಶಬ್ದಗಳು ಯಾರನ್ನು ಹೇಳ್ಬೇಕು ಅವರ ಘಟ ಅಂತ ಶಬ್ದ ಇದೆ ಮಣ್ಣು ಅಂತ ಶಬ್ದ ಇದೆ ನೀರು ಅನ್ನೋ ಶಬ್ದ ಇದೆ ಮಣ್ಣು ಇಲ್ಲ ಅಂದ್ರೆ ವಿಚಿತ್ರ ಮಣ್ಣು ಶಬ್ದ ಇದೆ ಮಣ್ಣು ಇಲ್ಲ ನೀರು ಶಬ್ದ ಇದೆ ನೀರು ಇಲ್ಲ ಅವಾಗ ಏನ್ ಮಾಡುದು ಅದಕ್ಕೆ ಹೇಳಿದ್ರು ಆ ಶಬ್ದದ ಮೇಲೆ ಭಗವಂತ ಮಲಗಿದ ಅಂದ್ರೆ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತಾರೆ ಸರ್ವ ಶಬ್ದವು ಭಗವಂತನನ್ನೇ ಹೌದು ಭಗವಂತನ ಹೇಳಿದ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ ಯಾಕಂದ್ರೆ ಪ್ರಳಯ ಕಾಲದಲ್ಲಿ ಶಬ್ದ ಇದೆ ಅದಕ್ಕೆ ಅರ್ಥವೇ ಇಲ್ಲ ಅರ್ಥ ಇಲ್ಲ ಅಲ್ಲ ಎಲ್ಲ ಶಬ್ದಕ್ಕೂ ಭಗವಂತ ಅರ್ಥ ಯಾವ ಶಬ್ದದಿಂದ ತರದರೂ ಭಗವಂತ ಹೇಳಿದ ಆ ಸಂದರ್ಭದಲ್ಲಿ ಅರ್ಥವಾಗ ಬಂದಿದ್ದ ಚಂದಾಂಕಿ ಎಸ್ಸ ಪರಿಣಾಮಿ ಯಾವ ಶಬ್ದ ಬೇಕಾದರೂ ಹೇಳಿ ಕೇವಲ ಭವಂತರೊಬ್ಬನೇ ಇರೋದು ಅರ್ಥ ಆಗಲಿ ಯಾವ ವಸ್ತು ಇಲ್ಲ ಸರ್ವ ಶಬ್ದ ವಾಚ್ಯನಾಗಿ ಭಗವಂತ ಪ್ರಳೆಯ ಕಾಲದಲ್ಲಿ ಒಬ್ಬನೇ ಒಬ್ಬನಾಗಿದ್ದಾನೆ ಅನ್ನೋದಾ ಗೆಡೆಯಲ್ಲಿ ಭಗವಂತ ಮನಗಿದ್ದಾರೆ ಎಡೆ ವೇದ ಶಬ್ದಾತ್ಮಕ ಪ್ರಪಂಚ ಅದರಲ್ಲಿ ಮನಗಿದ್ದಾನೆ ಅದರಲ್ಲಿ ವಾಚ್ಯನಾಗಿ ಭಗವಂತ ತಾನೇ ತಾನಾಗಿ ಒಬ್ಬನೇ ಇದ್ದಾರೆ ಇಲ್ಲಿ ಯಾವ ಇಲ್ಲ ಅಲ್ಲಿ ಎಸ್ತಂ ವೇದ ವೇದವಿದ ಹಾಗಾದ್ರೆ ಪ್ರಪಂಚ ಅಂದ್ರೆ ಏನು ಪ್ರಪಂಚ ಅಂದ್ರೆ ನಾಮಾತ್ಮಕ ರೂಪಾತ್ಮಕ ಪ್ರಪಂಚ ರೂಪಗಳೆಲ್ಲ ತಾರ ತಾರಿಗೆ ಒಂದು ಅದರ ಬೀರು ತೊಂಗೆ ಬಿಸಿಲು ಹಣ್ಣು ಗಾಯಿ ಬೆಂಗಳೂರು ಎಲ್ಲ ಆಯಿತು ಬೀಳಲುಗಳು ಎಲ್ಲ ಹಾಗಿ ಒಂದು ದಿವಸ ಇಡೀ ಮರ ನಿರ್ಣಾಮವಾಯಿತು ಮರ ನಿರ್ಣಾಮ ಅದರ ಎಲೆಗಳು ಉಳಿದವು ಆ ಎಲೆಗಳಲ್ಲಿ ಭಗವಂತ ಶಬ್ದಗಳು ವೇದ ವನ್ಮಯ ಭಗವಂತನ ನಿಂತ ಹೀಗಾದ್ರೆ ಸ್ಥಿತಿ ಸಂಹಾರ ಪ್ರಳಯ ಆ ಪ್ರಳಯ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಿಂತು ಭಗವಂತ ಅವರಿಂದ ಸೃಷ್ಟವಾದ ಪ್ರಪಂಚ ಇದೆಲ್ಲವನ್ನು ಈ ಒಂದು ಶ್ಲೋಕ ಹೇಳಿದ್ರೆ ಅಂತ ಹೇಳಿದರು ಯಶದವಿ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳಿದ್ರು ತಿಳ್ಕೊಂಡ್ರೆ ಸಮಸ್ತ ವೇದದ ಎಲ್ಲ ರಹಸ್ಯವನ್ನು ತಿಳ್ಕೊಂಡಾಗ ಪ್ರಪಂಚದಲ್ಲಿ ಚೇತನ ಮತ್ತು ಜಡ ಇದೆ ನಿಯಂತ್ರಿಸತಕ್ಕಂಥ ಭಗವಂತ ಇದೇ ಒಂದು ಟ್ರಿಯಾಂಗಲ್ ಪುಟಿಯನ್ನು ತಿಳಿದು ಬಿಟ್ಟರೆ ಇನ್ನೇನೂ ಉಳಿದಿಲ್ಲ ತಿಳಿಯಲಿಕ್ಕೆ ಜಗತ್ತಿನ ಎಲ್ಲರ ರಹಸ್ಯವನ್ನು ತುಳಿದ ಹಾಗಾಗಿ ಈ ಅಶ್ವಥ ಮರವೇ ಮುಂದೇನಾಗುತ್ತೆ ಅದಷ್ಟೋ ಸಂಜ ಪ್ರತುತಾಕಾ ಗುಣ ಪ್ರಬುದ್ಧಾ ವಿಷಯ ಪ್ರವಾದ ಅಸತ್ಯ ಮೂಲಾ ಅನುಸಂತತಾನಿ ಇದರಲ್ಲಿ ಶಾಖರೋಪ ಶಾಖಿಗಳು ನೇರಿಂದ ಕೆಳಗೆ ಬಂದು ಹೇಳಿಲ್ಲ ನೇರಿನಿಂದ ಕೆಳಕ್ಕೆ ಕೆಳಗಿನಿಂದ ಮೇಲಕ್ಕೆ ನಾನಾ ವಿಧವಾದ ಇಳಿದವು ಬೀಳಲು ಇಳಿದವು ಅಶ್ವಥ ಆಲವಾಗಿ ಈ ಬೀಳಲು ಇದರ ಮೂಲ ಮೇಲೆ ಅಂತ ಹೇಳಿದ್ರು ಮತ್ತೆ ಹೇಳ್ತಾರೆ ಮಾತ್ರ ಅಲ್ಲ ಕೆಳಗೂ ಇದೆ ತುರಿಯಿಂದ ಕೆಳಗಿನ ಮೇಲಿನ ಕೆಳಗಿನವರೆ ಅದರ ಬೇರೆ ಇದೆ ಅಂದ್ರೆ ಬೇರಿಯಿಂದ ನಿಯಂತ್ರಿಸ ಮೂಲ ಯಾವುದೇ ಊರ್ಧ ಇದರ ಮೂಲ ಭಗವಂತ ಅಂದ್ರು ಭಗವಂತ ಬೇರೆ ಮಾತ್ರ ಇರೋದು ಅವರು ನೇರೋ ಇದ್ದಾನೆ ಕೆಳಗು ಇದ್ದಾನೆ ಅದು ಅದಷ್ಟ ಮೂಲ ಅನುಸಂತರಾಗಿ ಅವರು ನೇರವಿದ್ದಾನೆ ಕೆಳಗೂ ಇದ್ದಾನೆ ಯಾಕೆಂದ್ರೆ ಕರ್ಮಾನುಬಂಧಿ ಈ ಬೇರುಗಳು ಈ ಮೂಲ ನೇರ ಕಳೆದ ಈ ತೊಂದಿ ತಿಸಲುಗಳಲ್ಲಿ ಅದರ ಕಾರ್ಯಕ್ರಮಗಳಾಗಬೇಕಲ್ಲ ಯಾವ್ಯಾವ ತೊಂದಿಗೆ ಕಾರತೊಂದು ಜೀವನದ ಒಳಗೆಯೂ ತುಂಬಿ ಅದರ ಕರ್ಮಗಳನ್ನು ಮಾಡಿಸಬೇಕಲ್ಲ ಹಾಗಾಗಿ ಒಂದು ಸಮಸ್ಯೆ ಬಂದು ಭಗವಂತ ಪ್ರತಿಯೊಬ್ಬ ಜೀವನ ಒಳಗಿದ್ದು ಅವನಿಂದ ಕ್ರಿಯೆಗಳನ್ನು ಮಾಡಿಸುವುದಕ್ಕೋಸ್ಕರ ಪ್ರತಿಯೊಬ್ಬನ ಒಳಗೂ ಭಗವಂತ ತುಂಬಿದ್ದಾನೆ ಮತ್ತು ಎಲ್ಲವನ್ನೂ ಮಾಡಿಸುವುದು ದೇವರು ಜೀವ ಏನು ಸ್ವತಂತ್ರವಾಗಿ ಮಾಡುವುದು ಸಾಧ್ಯ ಇಲ್ಲ ಹಾಗಾಗಿ ಸಮಸ್ಯೆ ಆಯ್ತಲ್ಲ ಈಗ ನಾವು ಕೆಟ್ಟದ್ದು ಮಾಡುವುದು ನಾವಲ್ಲ ಏನ್ ಮಾಡುದು ನಾವಲ್ಲ ಎಲ್ಲ ಅವನೇ ಮಾಡುದು ಮತ್ತೆ ಹಾಗಾದ್ರೆ ಪಾಪ ಮಾಡಿದ ನಾವು ಯಾಕೆ ಮಾಡ್ತಕ್ಕ ಹೋಗಿ ಗಮನೇ ಹೋಗಿ ಮಾಡ್ಸಿದ್ದಲ್ಲ ಹುಲ್ಲು ನಾವು ಬೇಕು ನಾವು ಮಾಡಿದ್ದು ಅವ್ರು ಮಾಡಿದ್ದು ಅವ್ನು ನಮಗೆ ಪಾಪ ಯಾಕೆ ಮಾಡ್ತಿದ್ರು ಎಲ್ಲರೂ ರೌಪುಣ ಮಾಡ್ತಿದ್ರು ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡ್ಲಿ ಎಲ್ಲರನ್ನೂ ಸುಶೀಲನ್ನಾಗಿ ಮಾಡ್ಲಿ ವೈಡ್ ಇಸ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥ ಪ್ರಶ್ನೆ ಬಂದ್ರು ಕರ್ಮಾನು ಬಂದಿದ್ದೀರಿ ಅದಕ್ಕಂತ ಇಲ್ಲಪ್ಪ ಅವ್ನು ಹಾಗೆ ಸುಮ್ಮನೆ ಏನೋ ಮಾಡಲ್ಲ ನಿಮ್ಮ ಕರ್ವನ್ನೇ ನೀವು ಮಾಡೋದಾಕತ್ತಿಲ್ಲ ಈಗ ಚಿಕ್ಕ ಮಕ್ಕಳು ಅವರು ಸಚಿವಾಗತ್ತೆ ಉಂಡ್ರೆ ಹೊಟ್ಟೆ ತುಂಬುತ್ತೆ ಆ ಉಣಿಸುವುದು ಯಾರು ಅವ್ಳು ಉಳಿದ ಹೋಗುದಿಲ್ಲ ತಾಯಿ ಉಣಿಸುವುದು ತಾಯಿ ಉಣಿಸಿದ್ದಲ್ಲ ತಾಯಿ ಹೊಟ್ಟೆ ತುಂಬಿದ್ರೆ ತಿನ್ನಿಸಿದ್ರು ಯಾರು ಅವರ ಹೊಟ್ಟೆ ತುಂಬಿದ್ರೆ ಅವ್ಳು ಮಾಡ್ತಿದ್ದಲ್ಲ ಅವನೇನು ಏನಂತ ಹಸೆ ತಾಯಿ ತಿನ್ಸಿದಲ್ಲೋ ತಾಯಿ ಹೊಟ್ಟೆ ತುಂಬಿದ್ರು ಯಾರು ಯಾರು ತಿಂತದ್ದೋ ಅವನೇ ಹೊಟ್ಟೆ ತುಂಬ ತಿನ್ಸಿದ್ದು ಯಾರೇ ಇರಬಹುದು ಹಾಗೆ ಅವ್ರು ಮಾಡಿಸಿದ್ರು ಫಲವನ್ನ ಮಾಡಿದ್ದು ಯಾರ ಅವರು ಯಾವ ಮಾಡಿಸಿದವನ ನೀರಬಹುದು ನಮ್ಮ ಕೈಯಲ್ಲಿ ತಾನಿ ಮಾಡಿಸಿದ್ದು ವಿರ್ ರೆಸ್ಪಾನ್ಸಿಬಲ್ ಪರ್ಸನ್ ಅಲ್ಲ ಯಾಕೆ ಮಾಡ್ತಿದ ಅಂತ ಅನ್ನೋ ಪ್ರಶ್ನೆ ಬರ್ತದೆ ಒಬ್ಬರ ಯಾಕೆ ಮಾಡ್ತಿದ ಒಬ್ಬರ ಒಳ್ಳೆ ಯಾಕೆ ಮಾಡ್ತಿದ್ರು ಯಾರ ಅಲ್ಲ ನಿನ್ನತ್ರ ಈಗ ಯಾಕೆ ಕೆಟ್ಟ ಕೆಲಸ ಮಾಡಿದ್ರು ಅಂದ್ರೆ ನೀನು ಹಿಂದೆ ಏನೋ ಕೆಟ್ಟದ್ದು ಮಾಡಿದ್ರೆ ಇದಾಯಿತು ಅಲ್ಲ ಹಿಂದೆ ಯಾರು ಮಾಡಿಸಿದ್ಲು ಅವನ ಅದು ಅದಕ್ಕಿಂತ ಹಿಂದಿನ ಕರ್ಮ ಆದ್ರೆ ಯಾವತ್ತಾದ್ರೂ ಒಂಥರೇ ಚುನಾವಬೇಕಲ್ಲ ಕರ್ಮ ಯಾವತ್ತೋ ಒಂದು ದಿವಸ ಕರ್ಮ ಫಸ್ಟ್ ಕ್ರಿಯೇಷನ್ ಈ ಜೀವ ಭೂಮಿಯಲ್ಲಿ ಹುಟ್ಟಿದ ಅಂದ್ರೆ ಭೂಮಿಯಲ್ಲಿ ಹುಟ್ಟುದು ಅಂದ್ರೆ ದೇಹ ಧಾರಣೆ ಮಾಡಿ ಬಂದ ಬಂದಾಗ ಮೊದಲನೆಯ ಕರ್ಮ ಮಾಡ್ತಾನಲ್ವಾ ಆ ಕರ್ಮಕ್ಕೆ ಆದ್ರೆ ಹಿಂದಿನ ಕರ್ಮ ಇಲ್ಲ ಅಲ್ವ ಅವ್ನು ಯಾಕೆ ಮಾಡಿದ ಆ ನಂತರ ಒಂದು ಕರ್ಮಕ್ಕೆ ರಿಯಾಕ್ಷನ್ ಕರ್ದಿಂದ ರಿಯಾಕ್ಷನ್ ಆ ಕರ್ಮಕ್ಕೆ ಇನ್ನೊಂದು ಕರ್ಮ ಆದ್ರಿಂದ ಇನ್ನೊಂದು ಕರ್ಮ ಮಾಡ್ಕೊಂಡು ಹೋಗಿ ಇವನು ಮಾಡಲಿಕ್ಕೆ ಅವ್ರೆ ಅವನು ಮಾಡಿಸಿಕೊಂಡು ಹೋದ ಮೊದಲನೆಯ ಕರ್ಮ ಹ್ಯಾ ಮಾಡಿದ ಅವನು ದೇವರೇ ಮಾಡಿಸಿದ್ರೆ ಯಾಕೆ ಮಾಡ್ತಾ ಒಳ್ಳೇದು ಕೆಲವತ್ತು ಒಳ್ಳೆ ಕೆಲಸ ಯಾಕೆ ಮಾಡ್ತಿದ್ದ ಕೆಟ್ಟ ಕರ್ಮ ಯಾಕೆ ಮಾಡ್ತಿದ್ ಉಪನಿಷತ್ ಏನ್ ಉತ್ತರ ಕೊಡುತ್ತೆ ಗೊತ್ತಾ ಬಹಳ ಜನರಿಗೆ ಇಂಥದ್ದೆಲ್ಲ ಪ್ರಶ್ನೆ ಹೇಳ್ತಾರೆ ಕರ್ಮ ಅಂತ ಹೇಳಿ ಅಂತ ಗೀತೆ ಹೇಳಿದರೆ ಅದಕ್ಕೆ ಬಹಳ ಸುಂದರವಾದಂತಹ ತಿಂಡಿ ಹೇಳ್ತಾರೆ ಉಪನಿಷತ್ನಲ್ಲಿ ಶುದ್ಧ ಮಿಶ್ರಾಣ ಇವ್ ಜೀವಗಳು ಅಂದ್ರೆ ಇವು ಸೋಲ್ಫ್ ಆರ್ ಜಸ್ಟ್ ಲೈಕ್ ಸೀಟ್ ಇವು ಬೀಜಗಳು ಅಂದ್ರೆ ಏನ್ ಹೇಳಿದಾಗೋಡಿ ಈ ಒಂದು ವಿಷಯ ಈ ಬೀಜಗಳನ್ನ ತೋಟಗಾರ ಬಿತ್ತುತ್ತಾರೆ ಬಿತ್ತಿದಾಗ ಅವು ಬೆಳಿತಾರೆ ಒಂದು ಹುಣಸೆ ಮರ ಬೀಜ ಬಿತ್ತಿದ ಅದರಲ್ಲಿ ಹುಣಸೆ ಮರಾಯಿತು ಹುಣಸೆ ಹಣ್ಣಾಯಿತು ಮಾವಿನ ಬೀಜ ಬಿತ್ತಿದೆ ಮಾವಿನ ಮರ ಆಯಿತು ಮಾವಿನ ಹಣ್ಣು ಹಾಗಲಕಾಯಿ ಬೀಜ ಬಿತ್ತಿದ ಹಾಗಲಕಾಯಿ ಬಳ್ಳಿ ಆಯಿತು ಹಾಗಲಕಾಯಿ ಆಯಿತು ಇವಾಗ ಒಂದು ಪ್ರಶ್ನೆ ಆ ಮನುಷ್ಯ ಯಾಕೆ ಮಾಡಿದ ತೋಟಗಾರ ಈ ತಾರತಮ್ಯ ಮಾಡಿದ ಹುಣಸೆಯ ಮರದಲ್ಲಿ ಹುಳಿ ಹುಳಿ ಹಣ್ಣೆ ಹಾಕಿ ಮಾವಿನ ಮರದಲ್ಲಿ ಸಿಹಿ ಹಣ್ಣು ಹಾಕಿ ಅದ್ರ ಗಿಡದಲ್ಲಿ ಸಿಹಿ ಹಣ್ಣು ಹಾಕಿ ಇದು ತಾರತಮ್ಯ ಅಲ್ವಾ ಎಲ್ಲ ಸಿಹಿ ಇರಬೇಕು ಒಂದು ಒಂದು ಎಲ್ಲ ಕಹಿ ಎಲ್ಲ ಒಂದು ಖಾರ ಎಲ್ಲ ಒಂದೇ ರುಚಿ ಇರಬೇಕು ಮನೋಟ್ ಇರಬೇಕು ಒಂದೊಂದು ಗಿಡದಲ್ಲಿ ಒಂದೊಂದು ರುಚಿ ಆಯಿತಲ್ಲ ತೋಟಗಾರ ತಪ್ಪು ಮಾಡಿದ ಅಲ್ಲಿ ತೋಟಗಾರ ಏನ್ ಮಾಡಿದಾರೆ ಅವ್ರು ನೀರು ಹಾಕಿದಾರೆ ಅವನು ಮಾವಿನ ಹಣ್ಣಿಗೆ ಸಕ್ರೆ ಪಾನಕ ಹಾಕಲಿಲ್ಲ ಹುಣೆ ಹಣ್ಣಿನ ವ್ರ ಹಿಡಿಯಲ್ಲಿ ಹಾಕಲಿಲ್ಲ ಹುಣಸೆ ಮರಕ್ಕೆ ಎಲ್ಲಕ್ಕೂ ಬರೀ ನೀರು ಹಾಕಿದ್ದಾರೆ ಅವ್ನು ಏನ್ ಮಾಡಬೇಕು ಆಯಾ ಬೀಜಗಳ ಸ್ವಭಾವ ಎಂತದೋ ಹಾಗೆ ಅವರು ಮರಸೆ ಬೀಜದ ಸ್ವಭಾವವೇ ಹುಣಸೆ ಮರಳಿ ಹಣ್ಣೆ ಕೊಡೋದು ಸಿಹಿ ಸ್ವಭಾವ ಅಲ್ಲ ಗಾರ್ಡನರ್ಸ್ಪಾಂಡ್ ಫಾರ್ ದ ನೇಚರ್ ಆಫ್ ದ ಸೀ ಆ ಗಿಡದ ಬೀಜದ ಸ್ವಭಾವ ಎಂತದೋ ಅಂತ ಮರಡನ್ ಏನ್ ಮಾಡ್ತಾರೆ ಆ ಬೀಜ ಅದರಲ್ಲಿ ಅಂತಹ ಮರವಾಗಿ ಬೆಳೆದು ಬೇಕಾದಷ್ಟು ಹಣ್ಣುಗಳನ್ನು ಕೊಡುವ ಸ್ವಭಾವ ಇದೆ ಶಕ್ತಿ ಇದೆ ಆದ್ರೆ ತಾನೇ ತಾನಾಗಿ ತನ್ನ ಬಿತ್ತಿಕೊಂಡು ತಾನು ಬೆಳೆದು ತಾನು ಮರವಾಗಿ ತಾನು ಹಣ್ಣುಕೊಳ್ಳುವುದು ಅದಕ್ಕೆ ಅದನ್ನು ಬಿತ್ತಿ ಬೆಳಕು ಹೋಗುವ ಗಾರ್ಡನ್ ಹರಬೇಕು ತೋಟಗಾರ ಒಬ್ಬರಿಗೆ ಬೆಳೆಯವರು ಅದರದೇ ಸ್ವಭಾವ ತೋಟಗಾರ ಸ್ವಭಾವ ಕೊಡಲಿಲ್ಲ ಒಂದು ಕೆಟ ಹಿ ನೀರು ಒಂದು ಕಹ ನೀರು ಒಂದು ಹುಳಿ ನೀರು ಎಲ್ಲಕ್ಕೂ ಹಾಕಿದ್ರು ಒಂದೇ ನೀರು ಎಲ್ಲಕ್ಕೂ ಹಾಕಿದ್ರು ಒಂದೇ ಗೊಬ್ಬರ ಅದು ಮಾನ ಮರಕ್ಕೆ ಬೆಲ್ಲ ಹಾಕಲಿಲ್ಲ ಅದಕ್ಕೂ ದಣದ ಗೊಬ್ಬರವೇ ಆಗಿತ್ತು ಆದರೆ ಅದನ್ನು ಸಿಹಿ ಆಯಿತು ಏನ್ ಮಾಡಬೇಕು ಅದು ತೋಟಗಾರ ಜವಾಬ್ದಾರನಲ್ಲ ಮತ್ತೆ ಅದು ಅದರದರ ಸ್ವಭಾವದಂತೆ ಅದು ಬರೀ ಆದ್ರೆ ಸಾಮರ್ಥ್ಯಾಸಿಗಟ್ಟಿ ನೀರು ಹಾಕಿ ಹಾಗೆಪ್ಪ ಭಗವಂತ ವಿಶ್ರಾಂತಿ ಜೀವ ಅನ್ನುವುದು ಒಂದು ಬೀಜಕ್ಕೆ ತಾನೇ ತಾನಾಗಿ ಬಿತ್ತಿ ಬೆಳೆದು ಮರವಾದಂತಹ ಶಕ್ತಿ ಇರಲಿಲ್ಲ ಅದಕ್ಕೆ ಸಂಸಾರಂತಹ ತೋಟವನ್ನು ಮಾಡಿದ ಗಾರ್ಡನ್ ಆಫ್ ಕೇಡನ್ ಆ ತೋಟದಲ್ಲಿ ಬೀಜಗಳನ್ನು ಬಿತ್ತಿದ ಅವು ವರವಾಗಿ ಬೆಳೆದವು ತನ್ನ ವ್ಯಕ್ತಿತ್ವದ ಪೂರ್ಣ ವಿಕಾಸವನ್ನು ಪಡೆಯದಕ್ಕೆ ಅವಕಾಶ ಆಗಿದೆ ಆದರೆ ಅವು ಬೆಳೆಯೋದು ಹಾಗೆ ಅವರ ಜೀವದ ಸ್ವಭಾವಕ್ಕೆ ತಕ್ಕಂತೆ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಎಸ್ ಓನ್ ಹೆಕ್ಸಿಟಿ ಅಂತ ಕರ್ಕಶಾಸ್ತ್ರದಲ್ಲಿ ಒಂದೊಂದು ವ್ಯಕ್ತಿಯ ಅಸಾಧಾರಣವಾದ ಸ್ವಭಾವ ಸದ್ವಕ್ಷಿತ್ವ ಸಂಸ್ಕೃತದಲ್ಲಿ ಇಂಗ್ಲಿಷ್ ನನಗೆ ಹೆಚ್ಚಿ ಇತಿ ಅಂತ ಅಂದ್ರೆ ಆ ವಸ್ತುವಿನದ್ದೇ ಆದ ಅಸಾಧಾರಣವಾದ ಗುಣ ಅದು ಇನ್ನೊಂದರ ಅದು ಕಹಿ ದಿವ್ಯ ಆಗಿದ್ರೆ ಕಹಿ ಹಣ್ಣೆ ಆಗುತ್ತೆ ಆದ್ರೆ ಅದು ಕಹಿ ಹಣ್ಣು ಕೆಟ್ಟದ್ದಲ್ಲ ನೀವು ಯೋಚನೆ ಮಾಡಿ ಇವತ್ತು ಹಾಗಲೇ ತಾಯಿ ಇರೋದ್ರಿಂದ ನಮಗೆ ಮಾವಿನ ಹಣ್ಣು ರುಚಿಯಾಗುತ್ತೆ ಪ್ರಪಂಚದ ಎಲ್ಲ ಹಣ್ಣುಗಳು ಸಿಹಿ ಆಗಿದ್ರೆ ಅಯ್ಯೋ ಯಾವ ಹಣ್ಣು ತಿಂದ್ರು ಸಿಹಿ ಯಾರಿಗೆ ಬೇಕಾಗಿದೆ ಅದು ಹೊಲಸೆದು ಹೋಗಿ ಚೆಲ್ಲುತ್ತಿದ್ದೆವು ನಾವು ಒಂದು ಸಿಹಿ ಒಂದು ಕಹಿ ಇರೋದ್ರಿಂದ ಎರಡು ಅದಕ್ಕೆ ಇದು ಇದಕ್ಕೆ ಪೂರಕವಾಗಿ ರುಚಿ ಆಗ್ತಾ ಇದೆ ಈ ವೈವಿಧ್ಯವೇ ನಿಜವಾದ ರುಚಿ ಮನೋಟಿಯಲ್ಲ ಹಿಂದೆ ನಮ್ಮ ದೇಶದಲ್ಲಿ ಎಷ್ಟು ವೈವಿಧ್ಯ ಇತ್ತು ಒಂದು ಊನಲ್ಲಿ ಒಂದ್ ತರ ವೇಷಭೂಷಣಗಳು ಒಬ್ಬರದ ಕಚ್ಚೆ ಒಬ್ಬರು ಮಂಡು ಒಬ್ಬರದ್ದು ಅಂಗಿ ಒಬ್ಬರು ಬರಬ್ರಹ್ಮ ಒಬ್ಬದು ದುಡ್ಡು ಒಬ್ಬ ಲಾಭ ಅಂದ್ರೆ ಈ ವೆರೈಟಿ ಸಮಾಜದಲ್ಲಿ ಒಬ್ಬೊಬ್ಬರಿಗೂ ಒಂದು ಸಾಲದ ವೇಷಭೂಷಣಗಳು ಈ ದೇಶದ ವೈದ್ಯನು ಈಗ ಎಲ್ಲಿ ಹೋದ್ರೂ ಬರೆಯ ಪ್ಯಾಂಟ್ ಭೂಷನ್ ವೆರೈಟಿಯೇ ಇಲ್ಲ ಮೊನ್ನೆ ಇಂದ ಕಡೆಗೆ ಪ್ರಾಯ ನಮ್ಮ ಮುಂದಿನ ತಲವಾರಿಗೆ ಪ್ಯಾಂಟ್ ಮೇಲೆ ಸಿಟ್ಟು ಬಂದು ಅವರು ಇನ್ನು ಬೈರಾಟ್ಕೊಂಡು ಬಿಟ್ಟಿರ್ತೀವಿ ಯಾಕೆಂದ್ರೆ ಇಷ್ಟು ಕೊರಕಾಗುತ್ತೆ ನಮ್ಮ ಮೊನೋಟಿ ವೆರೈಟಿಯೇ ಇಲ್ಲ ಎಲ್ಲರೂ ಪ್ಯಾಂಟು ಎಲ್ಲರೂ ಶರಡು ಯಾಕೆಂದ್ರೆ ಬ್ರಿಟಿಷರು ಹಾಕ್ತಾ ಇದ್ರೆ ನಾವು ಹಾಕೋದು ಯಾರಾಗೂ ನಮಗೂ ಗೊತ್ತಿಲ್ಲ ಬ್ರಿಟಿಷರು ಹಾಕ್ತಿದ್ರು ನಮ್ಮ ನಾಡಿದ್ರು ನಾವು ವಿಲ್ ವಿರ್ ಮೆಂಟಲಿ ಬ್ರಿಟಿಷ್ ನಮಗೆ ಯಾವ ಬ್ರಿಟಿಷರು ಮಾಡ್ತಾ ಇದ್ರು ನಾವು ಮಾಡ್ತೇವೆ ಯಾಕೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಹೀಗೆ ನಮ್ಮಲ್ಲಿ ನೋಡಿ ಎಷ್ಟೋ ಸಂದರ್ಭದಲ್ಲಿ ಯಾರಾದ್ರೂ ಕೇಳಿದು ಎದುರು ಬಂದು ನಿಂತು ಹೊಸ ಸಿಕ್ಕಿದಾಗ ನಾನು ತುಂಬಾ ಇಂತಹ ಮಾತುಗಳನ್ನು ಕೇಳಿದ್ದೇನೆ ಸಮಾಜ ನೀವು ಎಲ್ಲಿ ಬೀರಿ ನೀವು ಎಲ್ಲಿ ಅವಂತ ಕೇಳೋ ನೀವು ಎಲ್ಲಿ ಬೀರಿ ಏನರ್ಥ ಎಲ್ಲಿದ್ದೀರಿ ಅಂದ್ರೆ ಎಲ್ಲಿದ್ದೀರಿ ಅನ್ನೋದಕ್ಕೆ ನೋಡಿ ಇದು ಪ್ರತಿಯೊಂದು ಭಾಷೆ ಆ ಜನಾಂಗದ ಸಂಸ್ಕೃತಿಯನ್ನು ರಿಪ್ರೆಸೆಂಟ್ ಮಾಡುತ್ತೆ ನೀವು ಎಲ್ಲಿದ್ದೀರಿ ಅಂತ ಅರ್ಥ ಏನು ನೀವು ಯಾರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಿ ಸಾಕ್ಷ ಅಂದ್ರೆ ಡಿಪೆಂಡೆಂಟ್ ಇಸ್ ಎಕ್ಸಿಸ್ಟೆನ್ಸ್ ಇನ್ ದಿಸ್ ಕಂಟ್ರಿ ನೀವು ಎಲ್ಲಿದ್ದೀರಿ ನೀವು ಎಲ್ಲಿ ಯಾರು ಯಾರ ಕೈಗಳಾಗಿ ಕೆಲಸ ಮಾಡಿ ಯಾವ್ದಾದ್ರೂ ಸಣ್ಣ ಬ್ಯಾಂಕಿನಲ್ಲಿ ಅಟೆಂಡರ್ ಆಗಿದ್ರು ನೀವು ಇದ್ದೀರಿ ನೀವು ಒಂದು ವೇಳೆ ಹೇಳಿರಿ ಗೊತ್ತಾ ನಾನು ಮನೆಯಲ್ಲಿ ಹೌದಾ ಎಲ್ಲ ಇಫ್ ಯು ಆರ್ ಅನ್ ಇಂಡಿಪೆಂಡೆಂಟ್ ಪರ್ಸನ್ ಯು ಆರ್ ನೋ ವೇ ಇಂಡಿಸ್ ಸ್ಟಿಲ್ ಯಾರ್ ಮೆಂಟಲ್ ಇಲೇವ್ ನಾವು ನಾವಿರೋದು ಅಂದ್ರೆ ಅರ್ಥ ಇಲ್ಲ ಯಾರು ಕೈಗೊಳ್ಳೋ ಬೇ ಅನ್ನೋದಕ್ಕೆ ಅರ್ಥ ಇದೆ ಜೀವನ ಬದುಕುವುದ್ರೆ ಯಾರದೋ ಸ್ಲೇವರಿ ಯಾರ ಕೈ ಕಡೆಗೋ ಬದುಕಿದ್ದೇವೆ ಅನ್ನೋದೇ ಕಾರಣ ಏನು ನಮ್ಗೆ ಇನ್ನೂ ಬೌದ್ಧಿಕವಾಗಿ ಬ್ರಿಟಿಷರ ದಾಸ್ತೀದಿಂದ ಬಿಡುಗಡೆ ಆಗಲಿಲ್ಲ ಬರೆಯ ರಾಜಕೀಯವಾಗಿ ಬೌದ್ಧಿಕವಾಗಿ ಇನ್ನೂ ಆ ಫ್ಲೇವರಿ ನಮ್ಮನ್ನು ಕಾಣ್ತಾ ಇದೆ ನಾವು ಮನೆಯಲ್ಲಿ ಏನೋ ಮಾಡ್ತಾ ಇದ್ದೇನೆ ತಕ್ಷಣ ಎಲ್ಲಿ ಇಲ್ಲ ಎಲ್ಲಿಯೂ ಇಲ್ಲ ನಿಮಗೆ ನೆರವೇ ಈ ದೇಶದಲ್ಲಿ ಇದು ಹೀಗೆ ಆ ಬೌದ್ಧಿಕವಾಗಿರತ್ತಾಸ್ತಿಯ ನಮ್ಮನ್ನು ಎಷ್ಟೋ ಮನುಟನಿಗೆ ತಂದ ವೇಭೂಷಣಗಳಲ್ಲಿ ಎಲ್ಲರೂ ಒಂದೇ ವೇಷ ಈ ವೆರೈಟಿಯಲ್ಲಿ ಇಲ್ಲಿ ನೋಡಬೇಕು ಇನ್ನು ಎಂತಹ ಕಲಾತ್ಮಕವಾಗಿರತಕ್ಕಂಥ ವೆರೈಟಿ ಇತ್ತು ಈ ದೇಶದಲ್ಲಿ ಒಂದೊಂದು ಮನೆಗಳ ವೆರೈಟಿ ಎಷ್ಟು ಚೆನ್ನಾಗಿತ್ತು ಒಂದು ದೇವಾಲಯ ಒಂದು ಭೂತದ ಗುಡಿ ಅದು ಒಂದೊಂದಕ್ಕೆ ಒಂದು ರೀತಿಯ ಕಲ್ಪ ಈಗ ಎಲ್ಲವೂ ಒಂದೇ ರೀತಿಯ ಕಾಂಕ್ರೀಟದ ಕ್ಲಾಬುಗಳು ಅದು ನಾನು ಕಡೆಗೆ ಒಂದು ದೇವಸ್ಥಾನಕ್ಕೆ ಕರೆದಿದ್ದು ನಾನು ಅದು ಕೋಟಿ ಹೇಳಿ ನಮಗೆ ಈಗ ಹತ್ತಿರ ಬರುವ ತನಕ ನಾನು ಮಹಾಲಿಂಗ್ವರ ರೆಸ್ಟೋರೆಂಟ್ ಅಂತ ತಿಳ್ಕೊಂಡಿದ್ದ ಒಳಗೊಂಡ ಒಂದು ಗುಡಿ ಇದೆ ಅದೊಂದು ಶಿವಲಿಗೆ ಇದೆ ಟೆಂಪಲ್ ಯಾಕೆಂದ್ರೆ ಆರ್ಕಿಟೆಚರ್ ನಲ್ಲಿ ಟೆಂಪುಲ್ಗೆ ಮತ್ತು ಒಂದು ರೆಸ್ಟೋರೆಂಟ್ಗೆ ಆಕಿಟೆಚರ್ ನಲ್ಲಿ ಏನೂ ವ್ಯತ್ಯಾಸ ಇಲ್ಲ ಒಟ್ಟು ಒಂದು ಕಾಂಕ್ರೀಟ್ ಒಂದು ಬಳಿ ಒಂದು ಬ್ಯಾಗ್ ಬಣ್ಣ ಅದು ಕೂಡ ಬಣ್ಣದ ಮೋಹುದ್ರೆ ಹಿಂದಿನ ಅಪೂರ್ವಾದ ಶಿಲ್ಪಗಳಿಗೆ ಕೆಟ್ಟ ಬಣ್ಣ ಬಳಿ ಅದು ಬಣ್ಣ ತೊಡಗಿಸಿತು ಈ ಸರಿ ಕಂಚೆ ಕಳ್ಕೊಂಡಿರತಕ್ಕನ ಎಲ್ಲರಿಯೂ ಪರಾವಲಂಬೆಯೇವರಿ ಮೊನಟಣೆಯನ್ನು ಬೆನ್ನಹತ್ತಿದ ಈ ಜನ ನಾವು ಯಾವತ್ತು ಸಂಸ್ಥೆಯನ್ನು ಬಳಸಿಕೊಳ್ತೇವೆ ಉಳಿಸಿಕೊಳ್ತೇವೋ ಕೃಷ್ಣನ ಸಂದೇಶ ಯಾವತ್ತು ನಮ್ಮ ಸ್ವಂತದ ಆಸ್ತಿ ಆಗುತ್ತೋ ನನಗೆ ಅರ್ಥ ಆಗ್ತಾ ಹೀಗೆ ಕೃಷ್ಣ ಹೇಳ್ತಾರೆ ನಾನು ಹೇಳಿದೆ ಚಂದಾಂಕಿ ಅಂತ ಪ್ರಣಾ ಅದಷ್ಟು ಆ ಕೆಳಗಿನಿಂದ ಪ್ರತಿಯೊಂದು ಜೀವಕ್ಕೆ ಅದರದ್ದೇ ಆದ ಸ್ವಭಾವ ಇದೆ ಆದ್ದರಿಂದ ಅದು ಒಂದರಂತೆ ಒಂದು ಇಲ್ಲ ಪ್ರಪಂಚದಲ್ಲಿ ಮೊನೊಟನ ನೀಡಿಲ್ಲ ನಾವು ಮೊನಟನೆಯನ್ನು ನಾಗರಿಕತೆ ಹೆಸರನ್ನು ಸೃಷ್ಟಿಸುತ್ತಿದೆ ಪ್ರಪಂಚದಲ್ಲಿ ಮನೋಟನಿ ಇಲ್ಲ ಒಂದು ಮಂಗದಂತೆ ಒಂದು ಮಂಗ ಇಲ್ಲ ಒಂದು ಮಗದಲ್ಲಿ ಸಾವಿರ ಎಲೆಗಳಿದ್ದಾವೆ ಒಂದು ಎಲೆ ಎಂತೆ ಇನ್ನೊಂದು ಎಲೆ ಇಲ್ಲ ನೋಡುವಾಗ ಎಲ್ಲ ಒಂದೇ ತರ ಕಾಣುತ್ತೆ ಒಂದು ಮಂಗದ ಹಾಗೆ ಒಂದು ಮಂಗ ಇಲ್ಲ ನಮಗೆ ಬಂದ್ರೆ ಎಲ್ಲ ಮಂಗಗಳು ಒಂದೇ ತರ ಕಾಣ್ತವೆ ನಾವು ಅಬ್ಸರ್ವ್ ಮಾಡುದಿಲ್ಲ ಮಂಗಗಳು ಹೇಳ್ಬೋದು ಎಲ್ಲ ಮನುಷ್ಯರು ಒಂದೇ ತರ ಕಾಣ್ತಾರೆ ಎಂತ ಕದೆಯ ಗೊತ್ತಿಲ್ಲ ಅವಳಿಗೆ ಮನುಷ್ಯನವರು ಹಾಗೆ ಕಾಣಬಹುದು ಇವ್ ಯಾವ ಒಂದು ವಿಷಯ ಎಲ್ಲಿಂದ ಬಂದಾಗ ಎಲ್ಲ ಒಂದೇ ತರ ಕಾಣ್ತಾವೆ ಅದೇ ಒಂದೇ ತರ ಕಾಣುವುದು ನಮ್ಮ ಕಣ್ಣಿನ ದೋಸ ಹೊರಗು ಪ್ರಪಂಚ ಒಂದೇ ತರ ಇಲ್ಲ ಯಾವುದೇ ಒಂದು ವಸ್ತು ಇನ್ನೊಂದ್ರಂತೆ ಇಲ್ಲ ನೋಟ್ ಟೂ ಥಿಂಗ್ಸ್ ನಾಟ್ ಇವನ್ ಟು ಲೀಸ್ ಕ್ರಿಯೇಷನ್ ಆ ರೀತಿ ಪರಸ್ಪರ ವೈವಿಧ್ಯದಿಂದ ತುಂಬಿರತಕ್ಕಂತ ಪ್ರಪಂಚದಲ್ಲಿ ಆ ವೈವಿಧ್ಯ ಜೀವನದ ಸ್ವಭಾವ ಅದು ಭಗವಂತ ಆ ಸ್ವಭಾವದ ಬೆಳವಣಿಗೆಗೆ ಒಬ್ಬ ತೋಟದಾಗದಂತೆ ನೀರು ಹಾಕಿ ಬೆಳೆಸಿದ ದಯೋದು ನಿನ್ನದೇ ಸ್ವಭಾವ ಹಾಗಾದ್ರೆ ನಿನ್ನ ಮೋಕ್ಷ ಅಂದ್ರೆ ಏನು ನಿನ್ನ ವ್ಯಕ್ತಿತ್ವದ ಪೂರ್ಣ ವಿಕಾಸ ಹೊರತು ನೀನು ಇನ್ನೊಬ್ಬನಂತೆ ಆಗುವುದಲ್ಲ ಎಲ್ಲರೂ ಒಂದಾಗುವುದು ಅಲ್ಲ ಎಲ್ಲರೂ ಒಂದೇ ಆಗಿಬಿಡುವುದು ನನಗೇನೂ ಇಲ್ಲ ಏಕಮೇವ ಆಗುವುದು ಅಲ್ಲ ಅದು ಮೋಕ್ಷ ಅಲ್ಲ ಮತ್ತೆ ನಾನು ನಿಮ್ಮ ಹಾಗೆ ಆಗುವುದು ಅದು ಮೋಕ್ಷ ಅಲ್ಲ ಅದು ಅನುಕರಣೆ ಮತ್ತೆ ನಾನು ನನ್ನಂತೆ ಆಗುವುದು ನೀವು ನಿಮ್ಮಂತೆ ಆಗುವುದು ನನ್ನ ನಿಮ್ಮ ಮೋಕ್ಷ ನಮ್ಮ ವ್ಯಕ್ತಿತ್ವದ ಪೂರ್ವ ವಿಕಾಸವೇ ನಮ್ಮ ಮೋಕ್ಷ ಪ್ರತಿಯೊಂದು ವ್ಯಕ್ತಿಗೆ ಅದರದ್ದೇ ವ್ಯಕ್ತಿತ್ವ ಅದನ್ನೆಲ್ಲ ಹೆಚ್ಚುಇಟಿ ಇದೆ ಆ ಹೆಚ್ಚುಇಟಿಯನ್ನ ಅಥವಾ ನಮ್ಮ ನಮ್ಮ ವ್ಯಕ್ತಿತ್ವ ಸ್ವಂತಿಕೆಯನ್ನ ನಾವು ಪೂರ್ಣವಾಗಿ ವಿಕಾಸ ಮಾಡಿಕೊಳ್ಳುವುದೇ ವ್ಯಕ್ತಿತ್ವದ ಮೋಕ್ಷ ಇದು ಕೃಷ್ಣ ಹೇಳತಕ್ಕಂಥ ಗೀತೆಯ ಕರ್ಮಾನುಬಂಚಿನಿ ಮನುಷ್ಯ ಲೋಗಿ ನರೂಪಮ ಸ್ನೇಹಿತರೆ ಅದ್ರ ಹೇಳ್ತಾ ನೋಡಿ ಹೀಗಿದೆ ಪ್ರಪಂಚ ಆದರೆ ನರೂಪಮ ಸ್ನೇಹಿತರೆ ಈ ಪ್ರಪಂಚ ಹೇಗಿದೆಯೋ ಹಾಗೆ ಕಾಣುವುದೇ ಇಲ್ಲ ನಿಮ್ಮ ಅಸುರು ಕನ್ನಡ ಪಚ್ಚೆ ಕನ್ನಡ ಹಾಕಿದ ಕಣ್ಣಿಗೆ ಅದು ಇನ್ನೇನೇವಾಗಿ ಕಾಣುತ್ತೆ ಅದು ಏನಾದರೂ ಹಾಗೆ ಕಾಣುವುದೇ ಇದರ ಹಿಂದೆ ಇರತಕ್ಕಂತಹ ಸಹಜವಾದ ಸ್ವಭಾವ ಅದರ ವೈವಿಧ್ಯ ಅದರ ಹಿಂದೆ ಇರತಕ್ಕಂಥ ಭಗವಂತನ ನಿಯಂತ್ರಣ ಇದು ಏನೂ ಕಾಣುವುದಿಲ್ಲ ಇದು ಬರೇ ಜಡವಾಗಿರತಕ್ಕ ಪ್ರಪಂಚ ಇದರಲ್ಲಿ ಏನು ಒಳಗಿನಿಂದ ಚೈತನ್ಯ ಸ್ಪಂದನೆಯೇ ಇಲ್ಲ ನಾವು ಕೊಟ್ಟ ರೂಪದಲ್ಲಿ ಇರುವಂತಹದು ಅನ್ನೋ ರೀತಿಯಲ್ಲಿ ನಾವು ತೂಕೊಂಡಿರ್ತೇವೆ ಇದರ ನಿಜವಾದ ರೂಪ ಇದರ ಬಣ್ಣ ನಮಗೆ ಗೊತ್ತಿಲ್ಲ ಪ್ರಪಂಚ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಪ್ರಪಂಚದ ಆಚರಿಸಿರುವ ಶಕ್ತಿ ಅರಿವು ಬರುವ ತನಕ ಪ್ರಪಂಚ ಅಂದ್ರೆ ಏನಂತೆ ನಿಮಗೆ ಗೊತ್ತಾಗುವುದಿಲ್ಲ ನಂತೋ ನಚಾದಿ ನಚ ಸಂಪ್ರತಿಷ್ಠಾ ಇದರ ಗುಡ ಗೊತ್ತಿಲ್ಲ ಇದರ ತುದಿ ಗೊತ್ತಿಲ್ಲ ನಡು ಗೊತ್ತಿರುವುದು ಹಾಗೆ ಅಂತ ಹೇಳಿದ್ ಹೌದಲ್ಲ ಮತ್ತೆ ಯಾವ್ದ್ರ ಗುಡ ಗೊತ್ತಿಲ್ಲೋ ಯಾವ್ದು ತುದಿ ಗೊತ್ತಿಲ್ಲೋ ಅದ್ರ ಯಾವ್ದು ನಡುವೆ ನಾವು ನಡುವೆ ತುದಿ ಮತ್ತು ಗುಡದ ಮಧ್ಯದ ಭಾಗ ನಮಗೆ ತುದಿಗೂ ಗೊತ್ತಿಲ್ಲ ಬುಡಗೂ ಗೊತ್ತಿಲ್ಲ ನಡು ಗೊತ್ತಿರುವುದೇ ಹಾಗೆ ಈ ಜಗತ್ತಿನ ಅಂತ ಯಾವುದು ಈ ಜಗತ್ತಿನ ಪ್ರಾರಂಭೆಯಲ್ಲಿ ಇದರ ಕೊನೆಯಲ್ಲಿ ಇದು ತಿಳಿದಾಗ ಇದರ ನಡುವಲ್ಲಿ ಎಂತ ಗೊತ್ತಾಗ ಇದನ್ನೇ ಕೃಷ್ಣ ನನ್ನ ಮನೆ ಹೇಳಿದೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಕ್ಷಾನಿ ಭರತ ಅವ್ಯಕ್ತ ನಿಧನಾ ಇದರ ಗುಡ ಇದರ ಕೊನೆ ಗೊತ್ತಿಲ್ಲ ನಡು ಗೊತ್ತಿದೆ ಅನ್ನೋದೊಂದು ಭರನೆ ಅಂತ ಇದರ ಬುಡವೂ ಭಗವಂತ ಇದರ ಕೊನೆಯೂ ಭಗವಂತ ಇದರ ನಡುವು ಭಗವಂತ ಆದ್ರಿಂದ ಇದರ ತುದಿಗುಡ ಇದರ ನಡುವೆರೆಯುವುದು ಅಂದ್ರೆ ಈ ಪ್ರಪಂಚದ ಹಿಂದೆ ಇರತಕ್ಕ ಅವ್ಯಕ್ತವಾದ ಶಕ್ತಿಯಾದ ಭಗವಂತನ ಇದನ್ನು ತುರಿಯುವುದು ಅದು ತಿಳಿದಾಗ ಅಶ್ವತ್ಥನೇನ ಸುನಿರೂಢ ಮೂಲಂ ಅಸಂಗ ಶೇನ ದೃಢತ್ವಾ ತರಂ ತತ್ ಪರಿಮಾರ್ಗಿತಂಗತ ನತಂತಿ ಭೂಯ ಈ ಅಶ್ವತ್ಥ ಮರವನ್ನ ಏನು ಮಾಡಬೇಕು ಅಂದ್ರೆ ಇದನ್ನ ನೀರು ಹಾಕಿ ಬೆಳಸಲಿಕ್ಕಷ್ಟೇ ಇರೋದಲ್ಲಯ್ಯ ಇದು ಬಹಳ ಬೇರು ಆಳಕ್ಕೆ ಹೋರಬೇರು ಅದು ಒಂದು ಕಾರಣ ಅಶ್ವತ್ಥ ವೃಕ್ಷದ ಬೇರು ಎಲ್ಲೂ ಹೋಗುತ್ತದೆ ಅದು ಒಂದು ಫಲ ಕೂಡದಲ್ಲಿ ಹೋಗುತ್ತದೆ ಹುಸೆ ಬರದ ಬೇರು ಅಶ್ವತ್ಥವಿ ಮನೆ ಹತ್ರ ಅಶ್ವತ್ಮರ ನಡ್ರೆ ಒಂದು ಹತ್ತು ವರ್ಷ ಹಬ್ಬ ಮನೆ ಪಂಚಾಂಗ ಕಿತ್ತು ನೆಲೆಕೊಂಡು ಬರ್ತಾಯಿದೆ ಹಾಗಾಗಿ ಇದು ಬಹಳ ಗಟ್ಟಿಯಾಗಿ ನೆಲದಡೆಯಲ್ಲೇ ಬೇರೂರಿದ ಇದನ್ನು ಕಿತ್ತು ತೆಗೆಯುವುದು ಬಹಳ ಕಷ್ಟ ಈಗ ಅಶ್ವತ್ಥ ಆದ್ರೆ ಅದೇನು ಬಾಂಡೇಜ್ ಸಂಸಾರದ ಬಂಧನ ಅನ್ನುವ ಅರ್ಥದಲ್ಲಿ ತಗೊಂಡ ಈ ಬಂಧನ ಸುದಿರೂಢ ಮೂಲ ಅಸಂಘಸ್ತ್ರ ಇದು ಬಹಳ ಆಳಕ್ಕೆ ಬೇರೂರಿದಂತಹ ಈ ಬಹಳ ಬಂಧನ ಅಷ್ಟು ಸುಲಭವಾಗಿ ಕಳಿಸಿಕೊಳ್ಳುವಂತಹದಲ್ಲ ಇದರಿಂದ ಬಿಡುಗಡೆ ಆಗಬೇಕು ಅಂತಂದ್ರೆ ನೀನು ಇದನ್ನ ಕಡಿದು ಹಾಕಬೇಕು ಅಂತ ತನ್ನಷ್ಟಕ್ಕೆ ಅದು ಬೇರು ಸಿಕ್ ಬರಲಿ ಅಂದ್ರೆ ಬರೋಲ್ಲ ಕೈಯಲ್ಲಿ ಎಳಿದ್ರೆ ಬರೋಲ್ಲ ಕಡಿದು ಹಾಕಬೇಕು ಕಡಿದು ಹಾಕಬೇಕಾದ ಒಂದು ಆಗಿರಬೇಕಲ್ಲ ಕೊಡಲಿ ಯಾವ ಕೊಡಲಿಯಿಂದ ಈ ಮರದ ಬೇಗ ಬೆಳೆಯಬೇಕು ಅಸಂಗ ಶಸ್ತ್ರೀನ ಉಪಾಸನೆಯ ಇನ್ನೊಂದ್ ಕಡೆ ಹೇಳ್ತಾರೆ ಅಸಂಘ ಅಂದ್ರೆ ಎರಡೇ ಇದಕ್ಕೆ ಕೊಡಲಿ ಒಂದು ಅದರ ರಹಸ್ಯವನ್ನ ಗುಟ್ಟನ್ನು ತಿಳಿಯುವುದು ತಿಳಿದಾಗ ಗುಟ್ಟು ರಟಾಯಿತು ಅಂದ್ರೆ ಅದ ಮುಂದೆ ಆಟ ಆಡುವುದಿಲ್ಲ ಅದರ ಆಟ ತಿಳಿಸಬೇಕು ಅಂದ್ರೆ ನೀನು ಅದರ ರಹಸ್ಯ ತಿಳಕು ಮೊದಲು ಸಿಸ್ಟಮ್ ನಾಲೆಡ್ಜ್ ಜ್ಞಾನ ಅಂತಕ್ಕಂತಹ ಕತ್ತಿ ಅದನ್ನ ಕಡಿದು ಜ್ಞಾನ ಅನ್ನುವ ಕತ್ತೆ ಅಷ್ಟೇ ಸಾಲದು ಜ್ಞಾನದಿಂದ ಇನ್ನೊಂದು ರೇಖೆ ಏನಂದ್ರೆ ಡಿಟ್ಯಾಚ್ಮೆಂಟ್ ಅದಲ್ಲೇ ಇದ್ದು ಅದನ್ನು ಅಂಟಿಸಿಕೊಳ್ಳಬೇಕು ಅಂಟಿಸಿಕೊಂಡ್ರೆ ಅದು ಗಟ್ಟಿಯಾಗಿ ಅಂಟಿಕೊಳ್ಳುತ್ತೆ ಡಿಟ್ಯಾಚ್ಮೆಂಟ್ ಅಂಡ್ ವಿಸ್ಟಮ್ ಅದರ ಜೊತೆಗೆ ಆ ಕತ್ತಿ ಬಡ್ಡಾದರೂ ತುಂಡಾಗಲ್ಲಾರದು ಅದು ಶಾರ್ಪ್ ಆಗ್ಬೇಕು ಅದರ ಶಾರ್ಪನಿಂಗ್ ಪ್ರೋಸೆಸ್ ಏನಂದ್ರೆ ಉಪಾಸನೆಯಾಶಿತೇನ ನಿರಂತರವಾಗಿ ಈ ಸತ್ಯದ ಕಡೆಗೆ ಮೆಡಿಟೇಟ್ ಮಾಡು ಕಾಂಟಂಪ್ಲೇಟ್ ಮಾಡು ಇದರ ಗುಡ್ಡ ಮನ ಮಾಡು ಹಾಗೆ ಮಾಡಿದರೆ ಆ ಕತ್ತಿಯಿಂದ ನೀನು ಈ ಮರವನ್ನು ಕಡಿಯಬಲ್ಲೇ ಆಗ ತಟಸ್ಪರಂ ಪರಿಮಾರ್ಗಿತವ್ಯನಿವರ್ತಂತಿ ಭೂಯ ಈ ಮರವನ್ನು ಕಡಿದೆ ಅಂತಂದ್ರೆ ಈ ಮರಕ್ಕೆ ಮೂಲದಲ್ಲಿರತಕ್ಕಂತಹ ಊರ್ಧ್ವ ಮೂಲ ಏನಿದೆ ಆ ಮರಮ ಸತ್ಯ ಅದನ್ನು ಹುಡುಕುವುದು ಸಾಧ್ಯವಾಗುತ್ತೆ ಹುಡುಕಿದಾಗ ನೀನು ಅದನ್ನು ಹುಡುಕಿ ತಿಳಿಯುವುದು ಸಾಧ್ಯವಾಗುತ್ತೆ ತಿಳಿದು ಅದನ್ನು ಪಡೆಯುವುದು ಸಾಧ್ಯವಾಗುತ್ತೆ ಯಸ್ವಿನ್ ಗತಾಹ ನಿವರ್ತಂತಿ ಭೂಯ ಅದನ್ನು ಪಡೆದವರು ಮತ್ತೆ ಎರಡನೇ ಈ ಬೇರಿನ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಕಾಗಿಲ್ಲ ಬಂಧನದಿಂದ ಬಿಡುಗಡೆ ಸಾಧ್ಯವಾಗುತ್ತೆ ಹೀಗೆ ಒಂದು ವಿಶ್ವದ ಚಕ್ರವನ್ನು ಹೇಳಿದ ಕೃಷ್ಣ ಈ ವಿಶ್ವದ ಚಕ್ರವನ್ನು ಹೇಳುವಾಗ ಇನ್ನೊಂದು ಕಡೆ ಇದನ್ನು ಈ ವಿಶ್ವದ ಚಕ್ರಕ್ಕೆ ಇನ್ನೊಂದು ರೀತಿಯ ಮುಖ ಕೊಟ್ಟಿದ್ದಾನೆ ಅದು ಬಹಳ ಸುಂದರವಾಗಿರತ್ತ ಪ್ರಾರಂಭದಲ್ಲಿ ಬಂತ ಹೇಳ್ತಾನೆ ನಾನು ಅನ್ನ ಭೂತಿ ಪರ್ಜನ್ಯದ ಯಾತ್ವತಿ ಪರ್ಜನ್ಯ ಯಜ್ಞ ಕರ್ಮ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಕ್ಷರ ಸಭವಂ ಪ್ರವರ್ತಿತ ಚಕ್ರ ನಾನು ವರ್ತಯತೀಹ ಯ ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸ ಜೀವತೀಹ ಇದು ಕೂಡ ಬಹಳ ಜಿದುಕಾಗಿರತಕ್ಕಂಥ ಒಂದು ಚಕ್ರ ಇದಕ್ಕೆ ಅನೇಕ ಮಂದಿ ಅನುವಾದ ಬರೆದಿದ್ದಾರೆ ಬಹಳ ಜನ ಇದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಎಷ್ಟು ವಿವರಣೆ ಓದಿದರೂ ಕೂಡ ಸಮರ್ಪಕವಾದ ವಿವರಣೆ ಸಿಕ್ಕಿಲ್ಲ ಅಂತ ನಿಮಗೆ ಆಧಾರ ಇದೆ ಈ ಶ್ಲೋಕ ಇದ್ರೆ ಚಕ್ರ ಹೆದರಿ ಚಕ್ರವೇ ಇಲ್ಲ ಇಲ್ಲಿ ಸರಳಕ್ಕೆ ಹೇಳಿದೆ ಚಕ್ರ ಹೇಳಿದೆ ಇಲ್ಲಿ ಹುಡುಕಬೇಕು ಕಷ್ಟ ಅವರು ಹೇಳಿದ್ದಾರೆ ಚಕ್ರವಂತ ಈ ಶ್ಲೋಕದ ಪದವನ್ನು ಸರಳವಾದ ಅನುವಾದ ನೋಡಿ ಅನ್ನಾದ ಭವಂತಿ ಭೂತಾನಿ ಪ್ರತಿಯೊಬ್ಬ ಆಹಾರದಿಂದಾಗಿ ಬದುಕುತ್ತಾನೆ ನಾವು ಬದುಕಬೇಕಾದ್ರೆ ಆಹಾರ ಬೇಕು ಪರ್ಜನ್ಯಾತ್ ಅನ್ನ ಸಂಭವ ನಾವು ಉಣ್ಣುವ ಆಹಾರ ಆಕಾಶದಿಂದ ಬೀಳುವ ಮಳೆಯನ್ನು ಹೊಂದಿಕೊಂಡಿದೆ ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಇದು ಒಟ್ಟು ಹೇಳಿ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಇಷ್ಟಾರ್ಥ ಆಯ್ತು ಸಮಸ್ಯೆ ಆಮೇಲೆ ಯಜ್ಞಾತ್ ಭಾವತಿ ಪರ್ಜನ್ಯ ಮಳೆ ಬರಬೇಕಾದ್ರೆ ಏನ್ ಮಾಡಬೇಕು ಈಗ ಒಂದು ಸಮಸ್ಯೆ ಮಳೆ ಬರುತ್ತೆ ದೂರದಾರ್ಥ ಆಯ್ತು ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಹೌದು ಅಂದ್ರೆ ಮಳೆ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಯಜ್ಞಾದ ಮಳೆ ಆಗುತ್ತೆ ಮೊದಲು ಅರ್ಥ ನೋಡಿಕೊಂಡು ನಾನೇ ಈ ಪ್ರಶ್ನೆಗೆ ಉತ್ತರ ನೋಡ್ಕೊಳು ಯಜ್ಞಾತ್ ಮಳೆ ಬರಬೇಕಾಗಿದ್ರೆ ಯಜ್ಞ ಮಾಡಬೇಕು ಯಜ್ಞ ಮಾಡಬೇಕಾಗಿ ಏನ್ ಮಾಡಬೇಕು ಯಜ್ಞ ಕರ್ಮ ಸಮದ್ದವ ಯಜ್ಞದ ಹಿಂದೆ ಅನೇಕ ವಿಧವಾದಂತಹ ಕ್ರಿಯೆಗಳಿವೆ ಕ್ರಿಯೆಯಿಂದ ಯಜ್ಞ ಯಜ್ಞದಿಂದ ಮಳೆ ಮನುಷ್ಯ ಕ್ರಿಯಾಶೀಲನ ಆಗಬೇಕು ಅದರಿಂದ ಯಜ್ಞ ಆಗತ್ತೆ ಯಜ್ಞದಿಂದ ಮಳೆ ಆಗುತ್ತೆ ಅಂತ ಆಮೇಲೆ ಕ್ರಿಯೆಗೆ ಕರ್ಮ ಬ್ರಹ್ಮೋದ್ಭವ ನಿಧಿ ಆ ಕರ್ಮ ನಮ್ಮಲ್ಲಿ ಆಗತ್ತಲ್ಲ ಆ ಕರ್ಮ ಆಗಬೇಕಾಗಿ ನಮ್ಮಿಂದ ಅಂತ ಕರ್ಮವನ್ನು ಭಗವಂತನಿಂದ ಕರ್ಮ ಭಗವಂತನಿಂದ ಕರ್ಮ ಕರ್ಮದಿಂದ ಯಜ್ಞ ಯಜ್ಞದಿಂದ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಅಲ್ಲಿವರೆಗೆ ಪ್ರತಿಗೂ